ನಿನ್ನೆಯಿಂದ ನೆನಪಿನ ಮೆರವಣಿಗೆ ಹೊರಟಿದೆ ಆ ನೆನಪು ಎಷ್ಟು ವಿಸ್ತಾರವಾದದ್ದು ಒಂದು ಮುಖ ತಿ ನೋಡಿದ್ರೆ ಎಷ್ಟು ಆಳವಾದದ್ದು ಅಂತ ಅನ್ನಿಸುತ್ತೆ ಆ ಜೀವನ ಚಿತ್ರಗಳ ವ್ಯಕ್ತಿಚಿತ್ರಗಳ ಮೂಲ ಉದ್ದೇಶ ಆಗಿನ ಕಾಲದ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥದ್ದು ಅನ್ನೋದು ಭಾಳ ಮುಖ್ಯವಾದಂಥದ್ದು ಅದರಲ್ಲಿ ಎರಡು ಮೂರು ವ್ಯಕ್ತಿ ಚಿತ್ರಗಳನ್ನು ನೋಡಿ ನಿನ್ನೆ ಡಾಕ್ಟರ್ ಗುಂಡಣ್ಣವ್ರ ಬಗ್ಗೆ ಚರ್ಚೆ ಮಾಡ್ತಾ ಡಾಕ್ಟರ್ ಗುಂಡಣ್ಣನವರ ಹಾಸ್ಯ ಪ್ರವೃತ್ತಿ ಹೇಗಿತ್ತು ಅದನ್ನೆಲ್ಲ ಗಮನಿಸಿದ್ವಿ ಆದರೆ ಅದನ್ನು ನೋಡಿದರೆ ಬರೀ ಗುಂಡಣ್ಣವರು ಬರೀ ಹಾಸ್ಯಭರಿತವಾದಂಥ ವ್ಯಕ್ತಿ ಅಂತಲ್ಲ ಬರೀ ಹಾಸ್ಯ ಮಾಡ್ಕೊಂಡಿರುವಂಥವ್ರಲ್ಲ ಅವರ ರೋಗ ನಿಧಾನ ಪದ್ಧತಿ ಔಷಧಿ ಕೊಡುವಂಥ ರೀತಿ ಅದೆಲ್ಲ ಚರ್ಚೆ ಮಾಡಿದ್ದು ಇನ್ನೊಂದು ಮುಖ ಗುಂಡಣ್ಣವ್ರದ್ದು ಪರಿಚಯ ಆಗಬೇಕಾದಂಥದ್ದು ಅದನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಪರಿಚಯ ಮಾಡ್ತಾರೆ ಒಂದು ಆದ ಘಟನೆ ಹೇಳ್ತಾರೆ ಒಂದಾನೊಂದು ಸಂದರ್ಭದಲ್ಲಿ ಒಬ್ಬ ಯುವಕ ಮಿತ್ರನು ತಂದೆತನಕ್ಕೆ ಬರುವ ಯೋಗದಲ್ಲಿದ್ದ ಅವ್ರ ಮಾತು ಪದ ಉಪಯೋಗಿಸುವಂಥ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅವನಿಗೆ ಆ ರೀತಿಯ ಅನುಭವದ ಬಗ್ಗೆ ಹೊಸದಾದದ್ದರಿಂದಲೂ ಅವನ ಮನೆಯಲ್ಲಿ ಆಗ ಹಿರಿಯರು ಯಾರೂ ಇಲ್ಲದಿದ್ದರಿಂದರೂ ಅವನ ಮನಸ್ಸಿಗೆ ಏನೋ ಹೆದರಿಕೆಯಾಗಿತ್ತು ಆ ಹೆದರಿಕೆಯನ್ನು ಅವನು ಒಬ್ಬ ಸ್ನೇಹಿತನಿಗೆ ರಹಸ್ಯವಾಗಿ ಸೂಚಿಸಿ ಸಲಹೆ ಕೇಳಿದ ಆ ಸ್ನೇಹಿತನು ಗುಂಡಣ್ಣನವರ ಸಹಾಯವನ್ನು ಬೇಡುವುದು ಸರಿ ಎಂದು ಸಲಹೆ ಕೊಟ್ಟ ಸ್ನೇಹಿತ ಇಬ್ಬರು ಗುಂಡಣ್ಣವ್ರ ಕಡೆ ಬಂದರು ಆ ಯುವಕನಿಗೆ ಗುಂಡಣ್ಣನವರಲ್ಲಿ ತಾನಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಇದಕ್ಕಾಗಿ ಆ ಮಧ್ಯವರ್ತಿ ಸ್ನೇಹಿತನೇ ಗುಂಡಣ್ಣನವರಿಗೆ ಇದ್ದ ಸಂಗತಿಯನ್ನು ತಿಳಿಸಿದ ಆ ಮಾರನೇ ದಿನ ಗುಂಡಣ್ಣನವರು ಆ ಯುವಕನನ್ನು ಬರಮಾಡಿಕೊಂಡು ಏನಯ್ಯ ನಾಚಿಕೆ ಆಗೋ ಕೆಲಸವನ್ನು ಏಕೆ ಮಾಡಿಕೊಂಡೆ ಎಂದು ಕೇಳಿದರು ಅವನ ಮುಸಿನಗು ನಕ್ಕ ಗುಂಡಣ್ಣನವರು ಏನೋ ನಿನ್ನ ಆಚೆಗೆ ಬೇರೆ ಉಂಟೆ ಅಂಥ ಕೆಲಸ ಮಾಡಿ ನಗುತ್ತೀಯಾ ಎಂದು ಹೇಳಿ ಎಲ್ಲರ ಮುಂದೆಯೂ ಚೆನ್ನಾಗಿ ಲೇವಡಿ ಎಬ್ಬಿಸಿದರು ಡಿವಿಜನ್ ಕಡೆ ಬರೀತಾರೆ ಅವ್ರಿಗೂ ಹಾಗೆ ಮಾಡಿದ್ದುಂಟು ಯಾವುದೋ ಮನೆ ಹುಡುಕೋದಕ್ಕೆ ಒಬ್ಬರು ಮನೆ ಮುಂದೆ ನಿಂತಿದ್ದಾರೆ ಆ ಮನೆ ಪಕ್ಕದ ಮನೆ ಇನ್ಯಾರ್ದೋ ಹೆಣ್ಮಕ್ಕಳ್ದು ಇವ್ರು ನೋಡೋ ಮನೆ ಓದೋದು ಬೇರೆ ಮನೆಗೆ ಇವರು ಗುಂಡನೋರು ಜೋರಾಗಿ ಬಂದು ಏನೋ ದುರ್ಬೀನು ಹಾಕ್ತೇನೋ ಅಂದ್ಕೊಂಡು ಅದೇನು ಮಾಡಿಲ್ಲ ಅಂತ ಇವ್ರು ಹೇಳಿದ್ರು ಕೇಳಿದೆ ಮುಂದೆ ಹದಿನೈದು ದಿವಸ ಇವರು ಎಲ್ಲಿ ಹೋದಲ್ಲಿ ಇದು ಕೆಲಸ ಮಾಡ್ತಿದ್ದಾವನು ಅಂತ ಹೇಳ್ಕೊಂಡು ಎವಡಿ ಮಾಡೋದು ಸ್ವಭಾವ ಅವ್ರದಾಗೆ ಒಂದೆರಡು ಕ್ಷಣ ಹಾಗಾದಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು ಹೆದರು ಬೇಡವಯ್ಯ ನಾನು ಯಾತಕ್ಕಿರೋದು ಇಲ್ಲಿ ನೋಡು ನಾನು ರಾತ್ರಿ ನಮ್ಮ ಮನೆಯಲ್ಲಿ ಮುಂಬಾಗಿಲು ಹತ್ತಿರ ಮಲಗಿರ್ತೇನೆ ಆ ಬಾಗಿಲು ತಂತಿ ಜಾಲರಿಯ ಬಾಗಿಲು ನಿನಗೆ ನಾನು ಬೇಕನ್ನಿಸಿದಾಗ ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ನೀನು ಬಂದು ಧಾರಾಳವಾಗಿ ಕೂಗು ಎದ್ದು ಬರಲು ಸಿದ್ಧನಾಗಿರ್ತೇನೆ ಹೆದರಬೇಡ ಹೆದರಿಕೆ ಕಾರಣ ಇಲ್ಲ ಹಣ ಬೇಕಾಗಿದ್ದರೆ ಹೇಳು ದೇವರ ದಯ್ಯಿಂದ ಎಲ್ಲ ಒಳ್ಳೆಯದಾಗ್ತದೆ ಎಂದು ಹೇಳಿ ಒಳಕ್ಕೆ ಹೋಗಿ ಎರಡು ಹತ್ತು ರೂಪಾಯಿ ನೋಟ್ಗಳನ್ನು ತಂದು ಅವನಿಗೆ ಕೊಟ್ಟು ಇದು ನಿನ್ನತ್ರ ಇರಲಿ ಅನುಕೂಲವಾದ ಹಿಂದಕ್ಕೆ ಕೊಡುವೆಯಂತೆ ಎಂದು ಧೈರ್ಯ ತುಂಬಿ ಕಳುಹಿಸಿದರು ಅಲ್ಲಿಂದ ಮುಂದಕ್ಕೆ ಎರಡು ದಿನಕ್ಕೆ ಒಂದು ಸಲ ಅವರು ಯುವಕನ ಮನೆಗೆ ಹೋಗಿ ಅವನ ಹೆಂಡತಿಯ ಸ್ಥಿತಿಯನ್ನು ನೋಡಿಕೊಂಡು ಬರುತ್ತಿದ್ದರು ಒಂದಾನೊಂದು ರಾತ್ರಿ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಆತ ಗುಂಡಣ್ಣನವ್ರ ಮನೆಗೆ ಹೋಗಿ ನಿದ್ದೆಯಲ್ಲಿದ್ದ ಅವರ ಹೆಸರನ್ನು ಹಿಡಿದು ಕೂಗಿದ ಕೂಡಲೇ ಗುಂಡಣ್ಣನವರು ಏನು ಅಯ್ಯ ಹೇಗಿದ್ದಾಳೋ ಎಂದು ಕೇಳುತ್ತಾ ಮೇಲಕ್ಕೆದ್ದು ಅಲ್ಲಿಯೇ ಇರಿಸಿದ್ದ ಕೋಟನ್ನು ತಗುಲು ಹಾಕಿಕೊಂಡು ಪಕ್ಕದಲ್ಲಿಯೇ ಸಿದ್ಧವಾಗಿಟ್ಟುಕೊಂಡಿದ್ದ ಔಷಧ ಸಾಮಗ್ರಿಯ ಚೀಲವನ್ನು ತೆಗೆದುಕೊಂಡು ಹೊರಟರು ರಾತ್ರಿ ಹನ್ನೆರಡು ಗಂಟೆಗೆ ಆ ಯುವಕನಿಗೆ ನೀನು ಬೈಸೈಕಲ್ ಮೇಲೆ ಹೊರಡು ನಾನು ಕೋಚಿನಲ್ಲಿ ಬರ್ತೇನೆ ಎಂದು ಹೇಳಿ ತಮ್ಮ ಮನೆಯಿಂದ ಹೊರಟು ಗುಂಡೋಪಂತರ ಬೀದಿಯ ಕೊನೆಯಲ್ಲಿದ್ದ ಗಾಡಿ ಖಾನೆಯ ಬಾಗಿಲನ್ನು ಒದ್ದು ಗಾಡಿಯವನನ್ನು ಎಬ್ಬಿಸಿ ಕೋಚ್ ಕಟ್ಟಿಸಿಕೊಂಡು ಚಾಮರಾಜಪೇಟೆಯಲ್ಲಿದ್ದ ಯುವಕನ ಮನೆಗೆ ಬಂದರು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಇದು ಗಮನಿಸಬೇಕಾದಂಥದ್ದು ಆಗಿನ ಕಾಲದ ವ್ಯವಸ್ಥೆ ಹೇಗಿತ್ತು ಅಂತ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದರು ಪೂರ್ವಕಾಲದ ಮುದುಕಿಯರಿಬ್ಬರು ಹೆರಿಗೆಯ ಕೋಣೆಯಲ್ಲಿ ಸೇರಿಕೊಂಡು ತಾವೇ ಪ್ರಸವ ಕಾರ್ಯವನ್ನು ಆಗಮಾಡಿಸುವುದಾಗಿ ಹೇಳಿಕೊಂಡು ಹೆಣಗಾಡುತ್ತಿದ್ದರು ಅವರ ಕೈ ಸಾಗದೆ ದಿಕ್ಕು ತೋಚದೆ ಹೋದ ಮೇಲೆ ಆ ಯುವಕನಿಗೆ ಡಾಕ್ಟರನ್ನು ಕರೆತರಬೇಕೆಂದು ಹೇಳಿದರು ಡಾಕ್ಟರು ಬರುವ ವೇಳೆಗೆ ಆ ಕಿರಿಯ ವಯಸ್ಸಿನ ಗರ್ಭಿಣಿಗೆ ಬಹು ರಕ್ತ ನಷ್ಟವಾಗಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಾಗಿತ್ತು ಮುದುಕಿಯರು ಸೂಲಗಿತ್ತೆತನವನ್ನು ಕ್ರಮವಾಗಿ ಕಲಿತಿದ್ದವರಲ್ಲ ಅವರು ಒರಟು ಕೈವಾಡದಿಂದ ಗರ್ಭಿಣಿಯ ಸ್ಥಿತಿ ತೀರ ಹದಗೆಟ್ಟಿತ್ತು ಗುಂಡಣ್ಣವರು ಅದನ್ನು ನೋಡಿದ ತಕ್ಷಣವೇ ಸಂದರ್ಭವನ್ನು ಗ್ರಹಿಸಿದರು ಒಂದೆರಡು ಕೋಪದ ಮಾತನ್ನು ಆಡಿದರು ಒಡನೆಯೇ ತಾವು ಬಂದಿದ್ದ ಗಾಡಿಯಲ್ಲಿಯೇ ಕುಳಿತು ಕೋಟೆಗೆ ಹೋಗಿ ಅಲ್ಲಿಂದ ರೊಜಾರಿಯೋ ಎಂಬ ವೈದ್ಯಗೀತಿಯನ್ನು ಕರೆದುಕೊಂಡು ಬಂದು ಆಕೆಯನ್ನು ಹೆರಿಗೆ ಕೋಣೆಯೊಳಗೆ ಕಳುಹಿಸಿ ತಾವು ಹೊರಗೆ ನಿಂತು ಆಕೆಯಿಂದ ವಿವರಣೆಗಳನ್ನು ಕೇಳಿ ತಿಳಿದುಕೊಂಡು ತಕ್ಕ ಚಿಕಿತ್ಸೆಯನ್ನು ಆಕೆ ಮಾಡಿಸುತ್ತಿದ್ದರು ಒಂದೊಂದು ಹಂತವನ್ನು ಗಮನಿಸಬೇಕಾದ್ದು ಆಗ ರೋಗಿಯ ಸ್ಥಿತಿ ಏನೆಂದು ಕೇಳಿದವರಿಗೆ ಗುಂಡಣ್ಣನವರು ಇನ್ನು ನಲವತ್ತೆಂಟುಗಳ ಕಾ ಗಂಟೆಗಳ ಕಾಲ ನಾನು ಮಾತಾಡಿಸಬೇಡಿ ತುಟಿ ಬಿಗಿ ಇದ್ಕೊಳ್ಳಿ ಎಂದರು ಆ ದಿವಸವೂ ಮಾರನೆಯ ದಿವಸವೂ ಪ್ರಾಯಶಃ ಅವರು ದಿನದ ಬಹುಭಾಗವನ್ನೆಲ್ಲ ಆ ಮನೆಯಲ್ಲೇ ಕಳೆದರು ಅವರ ಪುಣ್ಯದಿಂದ ದೈವ ಕೃಪೆ ಬಂದು ಮೂರನೆಯ ದಿನ ಆ ರೋಗಿ ಚೇತರಿಸಿಕೊಳ್ಳುವ ಭರವಸೆ ಕಂಡುಬಂತು ಆಮೇಲೆ ಇನ್ನೊಂದು ವಾರ ಗುಂಡಣ್ಣನವರು ಆ ರೋಗಿಯನ್ನು ಪ್ರತಿದಿನವೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ನೋಡಿಕೊಂಡು ಬರುತ್ತಿದ್ದರು ಮುಖ್ಯವಾದದ್ದು ಮುಂದಿನ ಮಾತು ಇಂಥದ್ದು ಗೊಂಡಣ್ಣನವರ ಬಿಟ್ಟಿ ಚಾಕ್ರಿ ದುಡ್ಡಿಗೋಸ್ಕರ ಮಾಡೋದೆಲ್ಲ ಇನ್ನು ನೋಡಿದರೆ ದುಡ್ಡು ಕೊಡ್ತೇವೆ ಬಂದರು ಅಂದರೆ ಆ ಟೈಮಿಗೆ ಬರೋಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಾಗ ಆ ಕಾಲದ ಗೊಂಡಣ್ಣವ್ರ ಮನಸ್ಸು ನೋಡಿ ಆಪತ್ತು ಕಾಲಕ್ಕೆ ಆಗತಕ್ಕಂಥವ್ರಂದರೆ ಇಂಥವರು ಅಂತ ಡಿವಿಜಿದ್ ಕೊನೆಯ ಸಾಲು ಭಾಳ ಚೆನ್ನಾಗಿರುತ್ತೆ ಎಲ್ಲ ಹೇಳಿಬಿಟ್ಟು ಬಿಟ್ಟಿ ಚಾಕ್ರಿ ಅಂತೇಳಿ ಆಪತ್ತು ಕಾಲಕ್ಕೆ ಆಗೋರು ಇಂಥವ್ರು ಅಂತ ಹೇಳಿ ನಂಬಿಕೆ ಸಂಪಾದನೆ ಮಾಡ್ಕೊಂಡಿದ್ರು ಜನರದು ಈ ಥರದ ಗುಂಡಣ್ಣನ ಚಿತ್ರವನ್ನು ನಮ್ಮ ಡಿ ವಿ ಜಿ ಕೊಟ್ಟಿದ್ದಾರೆ ಇನ್ನೊಂದು ಪಾತ್ರವನ್ನು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಪಾತ್ರ ಮುಖ್ಯವಾಗಿ ಬರೋದು ಅತಿ ಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ ಅತಿ ಕುಪ್ಪೆ ಕೃಷ್ಣಶಾಸ್ತ್ರಿಗಳು ಅಂತ ಡಿ ಆ ಚಿತ್ರಗಳನ್ನು ಹೇಗೆ ಕೆತ್ತುತ್ತಾರೆ ಆ ಶಿಲ್ಪವನ್ನು ಹೇಗೆ ಕಡದಿಡುತ್ತಾರೆ ಅನ್ನೋದು ನೋಡಬೇಕಾಗತ್ತೆ ಮೊದಲು ಕೆಲವೊಂದು ಸಲ ಆ ವ್ಯಕ್ತಿ ಜೀವನ ಚರಿತ್ರೆ ಬಗ್ಗೆ ಹೇಳಿ ಈ ಥರದ ಮನುಷ್ಯ ಹಿಂದಿದು ಬಂದವರು ಅವರು ಅವ್ರ ಹಿಂದ ಹಿನ್ನೆಲೆ ಹೀಗೆ ಅಂತ ಹೇಳಿ ಘಟನೆಗೆ ಬರೋರು ಒಂದೊಂದು ಸಲ ಘಟನೆ ಹೇಳಿಬಿಟ್ಟು ವ್ಯಕ್ತಿತ್ವ ಹೇಳಕ್ಕೆ ಹೋಗ್ತಾರೆ ಈ ಘಟನೆ ಆ ಥರ ಇರುವಂಥದ್ದು ಬಹಳ ತಮಾಷೆಯಾಗಿರುವಂಥ ಘಟನೆ ಶುರು ಆಗೋದೇ ಒಂದು ಘಟನೆಯಿಂದ ಶುರು ಆಗುತ್ತೆ ಅವರ ಪರಿಚಯ ಅತ್ಯಕ್ಕೊಪ್ಪ ಕೃಷ್ಣಶಾಸ್ತ್ರಗಳು ಯಾರು ಅಂತ ಹೇಳೋದಿಲ್ಲ ಮೊದಲು ಘಟನೆನೇ ಶುರು ಆಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಪೀಪಲ್ಸ್ ಕನ್ವೆನ್ಷನ್ ಎಂಬ ಪ್ರಜಾ ರಾಜಕೀಯ ಪರಿಷತ್ತು ಸೇರಿದ್ದ ಸಂಗತಿಯನ್ನು ಹಿಂದಕ್ಕೆ ಹೇಳಿದ್ದೇನೆ ಆ ಪರಿಷತ್ತಿಗಾಗಿ ಬಂದಿದ್ದ ಸದಸ್ಯರು ಏಳೆಂಟು ಮಂದಿ ಶಂಕರಪುರದ ಹಾರ್ಡಿಂಜ್ ರಸ್ತೆಯಲ್ಲಿ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪರ ಮನೆಯಲ್ಲಿ ಇಳಿದುಕೊಂಡಿದ್ದರು ಸಬ್ ಜಡ್ಜಿಯವರು ಅವ್ರ ಮನೇಲಿ ಇಳಿದುಕೊಂಡಿದ್ದಾರೆ ಅವ್ರು ಬಂದಿರೋದು ಪರಿಷತ್ತಿನ ಕಾರ್ಯಕ್ಕೆ ಇರಬೇಕಲ್ಲ ಬೆಂಗಳೂರು ದೊಡ್ಡ ಮನೆಯವ್ರ ಮನೇಲಿದ್ದಾರೆ ಯಾರ್ಯಾರು ಬಂದಿದ್ದರು ಅಂತ ಬಂದವರು ಯಾರೂ ಸಣ್ಣವರಲ್ಲ ಪರಿಷತ್ತಿನ ಸದಸ್ಯರೆಲ್ಲರೂ ಅವರು ಮೈಸೂರಿನ ಎಂ ವೆಂಕಟಕೃಷ್ಣಯ್ಯನವರು ಚಿಕ್ಕಮಗಳೂರು ಶ್ರೀನಿವಾಸರಾಯರು ವಾಸುದೇವರಾಯರು ನರಸಿಂಗರಾಯರು ಇನ್ನಿಬ್ಬರು ಮೂವರು ಆ ಪೈಕಿ ಇದ್ದರು ಆ ಪರಿಷತ್ತಿನ ಮೊದಲನೇ ದಿವಸದ ಕಾರ್ಯಗಳು ಸಾಂಗವಾಗಿ ನಡೆದ ಬಳಿಕ ಎಲ್ಲರೂ ಸಂತೋಷದಿಂದ ಅವರವರ ಬಿಡಾರಿಗಳಿಗೆ ತೆರಳಿದಂತೆ ಈಗ ನಾನು ಹೇಳಿದ ಮಹನೀಯರು ತಾವಿಳಿದಿದ್ದ ಕಡೆಗೆ ಬಂದು ಭೋಜನಾನಂತರ ವಿಶ್ರಮಿಸಿಕೊಂಡ್ರು ಅವರೆಲ್ಲ ಬಂದು ರಾತ್ರಿ ವಾಸಿ ಹಾಕಬೇಕಲ್ಲ ಬಂದರು ನೋಡಿ ಏನಾಯಿತು ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ದಾರೆ ಆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಇರಬೇಕು ಈ ಸರಿಹೊತ್ತಿನಲ್ಲಿ ಯಾರೋ ಬಂದು ಲಕ್ಷ್ಮೀನಾರಾಯಣಪ್ಪ ಅವರ ಮನೆಯ ಹೊರಬಾಗಿಲನ್ನು ತಟ್ಟಿದ್ದು ಹಾಗಾಯಿತು ಲಕ್ಷ್ಮೀನಾರಾಯಣಪ್ಪನವರು ಮಹಡಿಯ ಮೇಲೆ ಬೀದಿಯ ಕಡೆಯ ವರಂಡ ಕೊಠಡಿಯಲ್ಲಿ ಎಂದಿನಂತೆ ಮಲಗಿದ್ದರು ಇದು ಒಂದು ಶಿಲ್ಪ ಕಡಿಯುವಂಥ ರೀತಿ ಲಕ್ಷ್ಮೀನಾರಾಯಣಪ್ಪರು ಮಲ್ಕೊಂಡಿದ್ದರು ಒಂದು ಆಗತ್ತೆ ಅವರು ಇದ್ದರು ಅನ್ನೋದನ್ನು ಸ್ಪಷ್ಟವಾಗಿ ಕಣ್ಣಿಚ್ಚಿ ಕಟ್ಟು ಹಾಗೆ ಅವರೇನು ತಲುಕೊಂಡಿದ್ದರು ಅಂದರೆ ಮಹಡಿಯ ಮೇಲೆ ಬೀದಿಯ ಕಡೆಯಿರುವಂಥ ವರಾಂಡಕ್ಕೆ ತಕ್ಕಿದಂಥ ಕೊಠಡಿಯಲ್ಲಿ ಮಲ್ಕೊಂಡಿದ್ದರು ಸಾಮಾನ್ಯವಾಗಿ ಅವರು ಒಂಬತ್ತು ಗಂಟೆಗೆ ಮಲಗಿ ಒಂದು ನಿದ್ದೆಯಾದ ಬಳಿಕ ಸುಮಾರು ಹನ್ನೊಂದು ಹನ್ನೊಂದೂವರೆ ವೇಳೆಗೆ ಕೊಂಚ ಎಚ್ಚರಗೊಳ್ಳುತ್ತಿದ್ದರು ಆ ರಾತ್ರಿ ಕದ ತಟ್ಟಿದ ಸದ್ದು ಕೇಳಿಸಿದ ಕೂಡಲೇ ಅವರು ಅಲ್ಲಿಂದಲೇ ಯಾರದೋ ಎಂದು ಕೂಗಿದರು ಕೆಳಗಿನಿಂದ ನಾನು ಕೃಷ್ಣ ಎಂದು ಮಾತು ಬಂತು ವ್ಯಕ್ತಿ ಯಾರೋ ನಿಷ್ಕರ್ಷಿಯಾಗಿ ತಿಳಿಯದಿದ್ದರೂ ಧ್ವನಿ ಪರಿಚಿತದ್ದಾಗಿತ್ತು ಲಕ್ಷ್ಮೀನಾರಾಯಣಪ್ಪನವರು ಕೂಡಲೇ ದೀಪ ಹಾಕಿ ಕೆಳಕ್ಕಿಳಿದು ಬಂದು ಬಾಗಿಲು ತೆಗೆದರು ಅಲ್ಲಿದ್ದಾತ ಅತೀ ಕುಪ್ಪೆಯ ಕೃಷ್ಣಶಾಸ್ತ್ರಿ ರಾತ್ರಿ ಹನ್ನೆರಡು ಗಂಟೆ ಬಾಗಿಲು ತಟ್ಟಿದವರು ಏನು ಇಷ್ಟೊತ್ತು ಯಜಮಾನರು ಕೇಳಿದರು ಅವ್ರನ್ನ ನೆಂಟ್ರಿ ಮನೆಗೆ ಊಟಕ್ಕೆ ಹೋಗಿದ್ದೆ ಅಲ್ಲಿ ಬಹಳ ಹೊತ್ತಾಯಿತು ಅಲ್ಲಿಯೇ ಮಲಗಿಕೊಳ್ಬೇಕು ಅಂತ ಹೇಳಿದರು ಆದರೆ ಇಲ್ಲಿ ಯಜಮಾನರುಗಳು ಕೂಡ ಜರೂರಾಗಿ ಮಾತನಾಡಬೇಕಾಗಿದ್ದಿದೆ ಅದಕ್ಕೋಸ್ಕರ ಬಂದುಬಿಟ್ಟೆ ತಮಗೆ ತೊಂದರೆ ಆಯಿತು ಕ್ಷಮಿಸಬೇಕು ಒಳ್ಳೆ ಮಾತಲ್ವಾ ಎಷ್ಟು ವಿನಯವಾಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ ಎಷ್ಟು ವಿನಯವಾಗಿ ಹೇಳಿದ್ದಾರೆ ನೋಡಿ ಬಳ್ಕೊಳ್ಳೋಕೆ ಹೇಳಿದ್ದರು ಪಾಪ ನೆಂಟ್ರ ಮನೆಯಲ್ಲೇ ಮಲ್ಕೊಳ್ಳೋಕೆ ಹೇಳಿದರು ಯಜಮಾನ್ರ ಹತ್ರ ಮಾತಾಡೋದಿದೆ ಜರೂರಾಗಿ ಅಂತ ಬಂದೆ ಅದು ತಡ ಆಯಿತು ಕ್ಷಮಿಸಿ ಅಂತ ವಿನಯವಾಗಿ ಹೇಳ್ದಂಗೆ ಅನಿಸುತ್ತೆ ಮುಂದೆ ಡಿ ಮಾತು ಹೇಗಿದೆ ನೋಡಿ ಕೃಷ್ಣಶಾಸ್ತ್ರಿಗಳ ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರೂ ಅವರ ಮುಖದ ಮೇಲೆ ಏನೋ ಚೇಷ್ಟೆ ಸುಳೆದಾಡುತ್ತಿತ್ತು ಜರೂರು ಮಾತು ಅಂತ ಹೇಳಿದಾರಲ್ಲ ಅದೇನು ಮಾತು ಮುಂದೆ ನೋಡೋಣ ಲಕ್ಷ್ಮೀನಾರಾಯಣಪ್ಪನವರು ಹಾಸ್ಯಪ್ರಿಯರು ಏನಾಗುತ್ತೋ ಅದ ನೋಡೋಣವೆಂದು ಹೆಚ್ಚು ಮಾತಾಡದೆ ಅವರು ಒಳ್ಳೆಯದಾಯಿತು ಇಷ್ಟು ಹೊತ್ತಿಗಾದರೂ ಬಂದಿರಲ್ಲ ಮೇಲೆ ಹಾಸಿಗೆ ಹಾಸಿದೆ ಮಲಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಕೋಣೆಗೆ ಹೋಗಿ ತಾವು ಬಾಗಿಲು ಹಾಕಿಕೊಂಡರು ರಾತ್ರಿ ಹನ್ನೆರಡಕ್ಕೆ ನಡೆದಂಥ ವಿಚಾರ ಇದು ಕೃಷ್ಣಶಾಸ್ತ್ರಿಗಳು ಮಹಡಿಯ ಮೇಲಕ್ಕೆ ಬಂದು ಹಾಸಿಗೆ ಕೊಡವಿ ದೀಪ ವಾರಿಸಿ ರಾಮರಾಮ ಎನ್ನುತ್ತಾ ಮಲಗಿಕೊಂಡಂತೆ ಮಾಡಿದರು ಮಲ್ಕೊಳ್ಳಿಲ್ಲ ಐದಾರು ನಿಮಿಷ ಕಳೆಯಿತು ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪರು ಮತ್ತೆ ನಿದ್ದೆ ಹೋಗಿರಬೇಕೆಂದು ಕೃಷ್ಣಶಾಸ್ತ್ರಿಗಳು ಭಾವಿಸಿಕೊಂಡು ಅವರು ಮಲ್ಕೊಳ್ಬೇಕು ಅಂತ ತಿಂತೇವ್ರದು ಮಲ್ಕೊಂಡಿದ್ದಾರೆ ಅಂತ ಆಸೆ ಎದ್ದು ಹಾಸಿಗೆ ಎದ್ದು ದೀಪ ಹಾಕಿದರು ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆಂಬುದನ್ನು ಗುರುತು ಮಾಡಿಕೊಂಡರು ಎಲ್ಲರೂ ಮಲ್ಕೊಂಡಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಗುರುತು ಹಾಕ್ಕೊಂಡ್ರಂತೆ ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲೇ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪಟ್ಟಣಗಳನ್ನು ಬಿಚ್ಚಿಕೊಂಡು ಒಂದು ದೂದ ಪೇಡವನ್ನು ಮುರಿದು ಗಾಢನಿದ್ರೆಯಲ್ಲಿದ್ದ ಶ್ರೀನಿವಾಸ ರಾಯರ ಬಾಯಿಗೆ ತುರುಕಿದರು ಅದು ಹಲ್ಲಿಲ್ಲದ ಬಾಯಿ ದೂದ್ ಪೇಡ ನೇರವಾಗಿ ನಾಲಿಗೆಗೆ ಸೇರಿತು ರಾಯರು ಹಾಂ ಯಾರು ಎಂದು ಕೂಗಿದರು ಶಾಸ್ತ್ರಿಗಳು ನಾನು ಮದ್ದು ಎಂದರು ಅಷ್ಟು ಹೊತ್ತಿಗೆ ದೂಢ ಪೇ ದೂದ ಪೇಡ ಅರ್ಧ ಕರಿಗೆ ಶ್ರೀನಿವಾಸರಾಯರ ಹೊಟ್ಟೆ ಹೊಕ್ಕಿತ್ತು ಮದ್ದು ಎಂದರೆ ಮದ್ದು ರಾಯ ಶ್ರೀನಿವಾಸ ರಾಯರ ಮಗ ರಾಯರು ನಗುತ್ತಾ ಕುಳಿತರು ಅವರ ಮಗ ಹೇಳಿದಂಗೆ ನಿ ಮದ್ದು ಅಂತ ಹೇಳಿ ಬಯಲು ಹಾಕಿದ್ದಾರೆ ಪೇಡವರು ಎದ್ದು ಕುಳಿತರು ಅಷ್ಟಕ್ಕೆ ಬಿಟ್ಟರೆ ಇವರು ಶಾಸ್ತ್ರಿಗಳು ಅಲ್ಲಿಂದ ಪಕ್ಕದಲ್ಲಿದ್ದ ವೆಂಕಟಕೃಷ್ಣಯ್ಯನವ್ರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಹೊಗಿಸಿದರು ಹಾಗೆಯೇ ವಾಸುದೇವರಾಯರ ತುಟಿಗಳ ನಡುವೆ ಒಂದು ಚಕ್ಕುಲಿ ಮೂರ್ಖನು ತಳ್ಳಿದರು ನರಸಿಂಗರಾಯರ ಬಾಯಿಗೆ ಎರಡು ಉಪ್ಪೇರಿಗಳನ್ನು ನೂಕಿದರು ಅವರೆಲ್ಲರೂ ಥೂಥೂ ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದು ಗುಣಗುತ್ತಾ ಎದ್ದು ಕುಳಿತು ನೋಡುತ್ತಾರೆ ಎದುರಿಗೆ ಇನ್ನೂ ನಾಲ್ಕು ದೊಡ್ಡ ತಿಂಡಿಯ ಪಟ್ಟಣಗಳು ಎಲ್ಲರೂ ಕೃಷ್ಣ ಶಾಸ್ತ್ರಿಯನ್ನು ನೋಡಿ ಏನಯ್ಯ ಇದೆಲ್ಲ ಇಷ್ಟೊತ್ತಿನಲ್ಲಿ ಎಂದು ಆಕ್ಷೇಪಣೆ ಸೂಚಿಸಿದರು ಶಾಸ್ತ್ರಿಗಳು ತಗೊಳ್ಳಿ ಯಜಮಾನರೆ ನಿಮಗೋಸ್ಕರ ತಂದೆ ರುಚಿಯಾಗಿತ್ತು ತಮ್ಮನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ನಲಿ ತಾವು ದೊಡ್ಡ ಮನಸ್ಸು ಮಾಡಬೇಕು ಇದನ್ನೆಲ್ಲ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ಕೇಳಿ ತಿಳಿದುಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪನವರು ಉಪಹಾರ ಕೂಟದಲ್ಲಿ ಸೇರಿಕೊಂಡರು ಯಾರು ವಯಸ್ಸಾದ ಸಣ್ಣವರಲ್ಲ ದೊಡ್ಡವರೇ ರಾತ್ರಿ ಹನ್ನೆರಡುವರೆಗೆ ಉಪಹಾರ ಕೂಟ ಶುರು ಆಯಿತು ಸುಮಾರು ಎರಡು ಗಂಟೆಯವರೆಗೂ ಆ ತಿಂಡಿ ಹರಟೆಗಳು ನಡೆದವು ಅದರ ನಡುವೆ ಶಾಸ್ತ್ರಿಗಳು ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಡಬ್ಬಿಯನ್ನು ಹೊರಗೆ ತೆಗೆದರು ಶ್ರೀನಿವಾಸರಾಯರು ನೋಡಿ ಎಲ್ಲಿ ಹೋಗಿದ್ದೆ ಯಾರ ತಲೆಯಲ್ಲಿ ಇದ್ದದ್ದೋ ಹೂವಿನ ಹಾರ ಯಾರ ತಲೆಯಲ್ಲಿ ಇದ್ದದ್ದೋ ಎಂದರು ಲಕ್ಷ್ಮೀನಾರಾಯಣಪ್ಪನವರು ಯಾರ ತಲೆಯಲ್ಲಿ ಇದ್ದದ್ದೋ ನೀವು ಕೇಳಿದರೆ ಹೇಳುತ್ತಾರೆಯೇ ಎಂದರು ಕೃಷ್ಣಶಾಸ್ತ್ರಿಗಳು ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಆ ಮಾತಲ್ಲಿ ಏನು ಅರ್ಥ ಇದೆ ಅಂತ ಗೊತ್ತು ನಮಗೆ ಯಾರ ತಲೆಯಲ್ಲಿ ಇದ್ದದೋ ಅದಕ್ಕೆ ಉತ್ತರ ಕೊಡೋದು ಕೃಷ್ಣಶಾಸ್ತ್ರಿಗಳು ಹೇಗಿದೆ ಅಂದರೆ ತಾವೆಲ್ಲ ಹಿರಿಯರು ತಾವು ಮಾಡದೇ ಇದ್ದದ್ದು ನಾನೇನು ಮಾಡುತ್ತೇನೆ ಎಂದರು ಹೀಗೆ ಬೆಳಗಾಗುವರೆಗೂ ಹರಟೆ ನಗು ನಗು ಹರಟೆ ಜರುಗಿತು ಬೆಳಗಿನವರೆಗೂ ನಗೋದು ಹರಟೆ ನಡೆಯಿತು ಆ ಪ್ರದೇಶದಲ್ಲಿ ವಾಸವಾಗಿದ್ದ ನಾನು ಮಾರನೇ ದಿನ ಬೆಳಗ್ಗೆ ಯಜಮಾನರುಗಳನ್ನು ಕುಶಲ ಪ್ರಶ್ನೆ ಮಾಡಬೇಕೆಂದು ಅಲ್ಲಿಗೆ ಹೋದಾಗ ಆ ಕಥೆಯನ್ನೆಲ್ಲ ಕೇಳಿದೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು ಡಿ ವಿ ಜಿ ಹೊಟ್ಟೆ ಕಿಚ್ಚಾಗದೇ ಇರುತ್ತೆ ಗ್ರೂಪಿಗೆ ಸೇರಿಕೊಳ್ಳಲಿಲ್ಲ ಅವರು ಕೃಷ್ಣಶಾಸ್ತ್ರಗಳನ್ನು ಕುರಿತು ನನ್ನನ್ನು ಏಕೆ ಎಂದು ಕೇಳಿದೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅವರು ನೀವು ಇನ್ನೂ ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ ನೀವು ಇಲ್ಲಿದ್ದರೆ ಅವರು ಆಡಿದ ಆಟಗಳನ್ನೆಲ್ಲ ಹೇಳಲು ಸಂಕೋಚ ಪಡುತ್ತಿದ್ದರು ನೀವು ಕೊಂಚ ಮಡಿಯವರು ಮಡಿ ಮಾತಿನವರು ಗುಡಿಗೆ ಹೋಗಬೇಕು ಈ ಗೋಷ್ಠಿಗೆ ಬರಬೇಕಾದರೆ ಸ್ವಲ್ಪ ತರಬೇತಾಗಬೇಕು ಎಂದು ಜವಾಬು ಹೇಳಿದರು ಹಿರಿಯರಾದ ರಾಮಸ್ವಾಮಿಯವರು ಇದ್ದಾರೆ ಇಲ್ಲಿ ಆ ಹಿರಿಯರ ಗುಂಪಲ್ಲಿ ಸೇರಿಕೊಂಡ್ರಾಗಿ ಏನೇನು ಮಾತು ಬರ್ತದೆ ಅನ್ನೋದನ್ನು ಕೆಲವೊಂದು ಸಭೆಯಲ್ಲಿ ಹೇಳ್ಬೋದು ಕೆಲವೊಂದು ಸಭೆಯಲ್ಲಿ ಹೇಳೋಕ್ಕಾಗಲ್ಲ ಅಂಥ ಮಾತುಗಳೇ ಅಷ್ಟು ಸಮೃದ್ಧವಾಗಿ ಬರುವಂಥ ಮಾತು ಅದಕ್ಕೆ ಹೇಳ್ತಾರೆ ತರಬೇತಾಗಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ಡಿ ವಿ ಕೊಡ್ತಾರೆ ಹೇಗೆಂದರೆ ವಾಸ್ತವವಾಗಿ ನಾನು ಅಷ್ಟೇನೂ ಪ್ರಾಕೃತನಾಗಿರಲಿಲ್ಲ ಆದರೆ ಕೃಷ್ಣಶಾಸ್ತ್ರಿಗಳು ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ರಸಿಕತನ ನನ್ನಲ್ಲಿತ್ತೆಂದು ನಾನು ಹೇಳಿಕೊಳ್ಳಲಾರೆ ಇದು ಹೇಳಿದ್ಮೇಲೆ ಘಟನೆ ಹೇಳಿದ್ದಾಯಿತು ಅತ್ಯ ಗೊಪ್ಪ ಕೃಷ್ಣಶಾಸ್ತ್ರಿಗಳ ಸ್ವಭಾವ ಎಂಥದ್ದು ಅಂತ ಗೊತ್ತಾಯಿತು ಈಗ ವರ್ಣನೆ ಮಾಡ್ತಾರೆ ವ್ಯಕ್ತಿತ್ವ ವಿವರಣೆ ಮಾಡ್ತಾರೆ ಹೇಗಿದ್ದರು ಅವರು ಅಂತ ಕಣ್ಣು ಮುಂದು ಕಟ್ಟು ಹಾಗಿರುತ್ತೆ ಮೇಲೆ ಹೇಳಿದ ಸಂದರ್ಭ ಅತಿ ಗೊಪ್ಪೆ ಕೃಷ್ಣಶಾಸ್ತ್ರಿಗಳವರ ವ್ಯಕ್ತಿ ಸ್ವರೂಪಕ್ಕೆ ಉದಾಹರಣೆಯಾಗಿದೆ ಇನ್ನೇ ನಾನು ಹೇಳಿದೆ ಕ್ಯಾರೆಕ್ಟರ್ ರಿವೀಲಿಂಗ್ ಇನ್ಸಿಡೆಂಟ್ಸ್ ಅಂತ ಅವರದ್ದು ಸ್ನೇಹಮಯವಾದಂಥ ಹೃದಯ ರಸಿಕ ಸ್ವಭಾವ ಒಳ್ಳೆಯ ರೂಪ ಅದು ಆಕಾರದಲ್ಲಿ ಎತ್ತರವೂ ಅಲ್ಲ ಗಿಡ್ಡೂ ಅಲ್ಲ ಮಧ್ಯಮ ವಯಸ್ಸು ಮುಗಿದ ಮೇಲೆ ಸ್ಕಂಚ ಸ್ಥೂಲವಾಗಿದ್ದರು ಅಂದರೆ ನಾವು ನೋಡದೆ ಇದೊತ್ತಿಗೆ ಕೃಷ್ಣಶಾಸ್ತ್ರಿಗಳ ಆಕಾರ ಕಣ್ಣು ಮುಂದೆ ಕಟ್ಟಬೇಕಾಗ್ತಾರ ಇರ್ತದೆ ಮೈಬಣ್ಣ ಕೆಂಪು ಮಿಶ್ರಿತವಾದ ಬಿಳುಪು ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು ಒಟ್ಟಿನ ಮೇಲೆ ಆಕರ್ಷಕ ರೂಪ ಧ್ವನಿ ಮಧ್ಯಮ ಸ್ಥಾಯಿಯದು ಬಾಯಿಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರಡುತ್ತಿದ್ದವು ಅವರು ಸಾಹಿತ್ಯವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿದ್ದವರು ಅವರಿಗೆ ಸಂಗೀತದ ಪರಿಚಯವೂ ಇತ್ತು ಗಮನಿಸಿ ಪ್ರತಿಯೊಂದು ಸೆಂಟೆನ್ಸಲ್ಲಿ ಒಂದು ಜೀವನದ ಮುಖ ತೋರಿಸ್ತಾರೆ ಅವ್ರು ಹೇಗಿದ್ದರು ಅವರು ಅಂತ ಸಾಹಿತ್ಯ ಆಯಿತು ಸಂಗೀತ ಇತ್ತು ಮಾತು ಸ್ಪಷ್ಟ ಆಯಿತು ಬಣ್ಣ ಚೆನ್ನಾಗಿತ್ತು ಆಕಾರ ಹೇಗಿತ್ತು ಸ್ಥೂಲವಾಗಿದ್ದರು ಸ್ವಲ್ಪ ಮುಖದ ಮಂದಸ್ಮಿತ ಇರ್ತಾಯಿತ್ತು ಎಲ್ಲ ಹೇಳ್ಕೊಂಡು ಅವರು ಕೆಲವು ಕಾಲ ಯಾವುದೋ ನಾಟಕ ಕಂಪನಿಯಲ್ಲಿ ಪಾತ್ರ ನಿರ್ವಾಹ ಮಾಡುತ್ತಿದ್ದರೆಂದು ಕೇಳಿದ್ದೇನೆ ಅಂದರೆ ನಾಟಕ ಶಕ್ತಿ ಕೂಡ ಇದೆ ಅವರಿಗೆ ಇದನ್ನೆಲ್ಲ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದರು ಅಂತ ಅನುಭವ ಎಂಥದ್ದು ಅವ್ರದ್ದು ಕೃಷ್ಣಶಾಸ್ತ್ರಿಗಳದು ಅನುಭವ ಸುಮ್ಮನೆ ತಮಾಷೆ ಸ್ವಭಾವದಲ್ಲ ಅವರೆಲ್ಲ ಸೀರಿಯಸ್ ಆಗಿ ಕೆಲಸ ಮಾಡಿದಂಥವ್ರು ಅದಕ್ಕೆ ಹೇಳ್ತಾರೆ ಕೃಷ್ಣಶಾಸ್ತ್ರಿಗಳವರು ಬಹುವರ್ಷ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದವರು ಸುಮ್ಮನೆ ಹಾಕೋಲ್ಲ ತುಂಬ ಪ್ರಯತ್ನ ಸಾಧನೆ ಬೇಕದಕ್ಕೆ ಅವರಿಗೆ ಸಾರ್ವಜನಿಕ ವಿಚಾರಗಳ ಮಾಹಿತಿ ಚೆನ್ನಾಗಿತ್ತು ಶ್ರದ್ಧೆಯಿಂದ ಕರ್ತವ್ಯ ಮಾಡುತ್ತಿದ್ದವರವರು ಅವರು ಗೆಝೆಟಿಯರ್ ಸರ್ಕಾರದ ವರದಿಗಳು ಮುಂತಾದ ಅಧಿಕೃತ ಗ್ರಂಥಗಳನ್ನು ಚೆನ್ನಾಗಿ ವ್ಯಾಸಂಗ ಮಾಡಿ ಅನುಭವಸ್ಥರೊಡನೆ ಚರ್ಚೆ ನಡೆಸಿ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಸಭೆಯಲ್ಲಿ ಮಾತನಾಡುತ್ತಿದ್ದರು ಇದನ್ನು ನಾವು ಕಾಪಿ ಮಾಡಿ ಅಸೆಂಬ್ಲಿ ಕಳಿಸ್ಕೊಡ್ಬೇಕು ಚರ್ಚೆ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಇರ್ತಿತ್ತು ಅಂತ ಆ ಗೆಜೆಟಿಯರ್ ನೋಡಿಕೊಂಡು ಸರ್ಕಾರದ ವರದಿಗಳನ್ನು ಆದ್ದರಿಂದ ಅದನ್ನೆಲ್ಲ ಮಾಡಿ ಮನುದಟ್ಟು ಮಾಡಿಕೊಂಡು ಮಾತಾಡ್ತಿದ್ರು ಅಂತ ಅಂದರೆ ಮಾತಿನ ಹಿಂದೆ ತೂಕ ಬರೋದು ಯಾವಾಗ ಅಂತ ಮಾತಿನಿಂದ ತೂಕ ಬರಬೇಕಾದ್ರೆ ಅಷ್ಟು ಪರಿಶ್ರಮ ಇತ್ತು ಅವರ ಹಿಂದೆ ಅಂತ ಆದ್ದರಿಂದ ಅವರ ಮಾತನ್ನು ಎಲ್ಲರೂ ಕುತೂಹಲದಿಂದ ಆಲಿಸುತ್ತಿದ್ದರು ಒಂದು ಪ್ರಸಂಗ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಸಂಗ ಅದು ಆದರೆ ಅವರ ಭಾಷಣದಲ್ಲಿ ವಿಷಯಕ್ಕಿಂತ ಹೆಚ್ಚು ಸ್ವಾರಸ್ಯಕರವಾಗಿದ್ದುದು ಅವರ ಶೈಲಿ ಹೇಳೋ ರೀತಿ ಅವರು ಹುಟ್ಟು ಕನ್ನಡಿಗರು ಮತ್ತು ಸಂಸ್ಕೃತ ವಿದ್ಯಾಂಸ ವಿದ್ವಾಂಸರು ಇದರ ಜೊತೆಗೆ ಸ್ವಭಾವತ್ವ ಹಾಸ್ಯಶೀಲರು ಈ ಮೂರು ಅನುಕೂಲತೆಗಳಿದ್ದರಿಂದ ಅವ್ರ ಲಘು ಭಾಷಣದಲ್ಲಿ ಸರಸತೆ ಪದಸರಣಿ ಅರ್ಥಸ್ಪಷ್ಟತೆ ಸೊಗಸಿನಿಂದ ಬೆರೆತಿರುತ್ತಿದ್ದವು ಎಲ್ಲ ಚೆನ್ನಾಗಿ ಸೇರಿಕೊಂಡಿರ್ತಿತ್ತು ಒಂದು ಸಂದರ್ಭ ಏನಾಯಿತು ಅಂತ ಬರೀತಾರೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ದಿನ ಏನೋ ಚರ್ಚೆ ಉಗ್ರವಾಗಿ ಬೆಳೆದಿತ್ತು ಜೋರಾಗಿ ಚರ್ಚೆ ಆಗ್ತಾಯಿತ್ತು ಸರ್ಕಾರದ ಒಂದೊಂದು ಒಂದಾನೊಂದು ಇಲಾಖೆಯಲ್ಲಿ ಯಾವುದೋ ವ್ಯವಹಾರ ನಡೆಯುವುದರಲ್ಲಿ ಬಹಳ ತಡವಾಗಿತ್ತು ಇದು ಹಳೆ ಕಾಲದ ಮಾತಾದ್ರಿಂದ ಯಾವುದೋ ಒಂದು ಇಲಾಖೆಯಲ್ಲಿ ತಡ ಆಗಿತ್ತು ಅಂತ ಹೇಳ್ತಾರೆ ಈಗ ಅದೇನಿಲ್ಲ ಈ ಇಲಾಖೆಯಲ್ಲಿ ಬೇಗ ಆಗ್ತದೆ ಕೆಲಸ ಅಂತ ಹೇಳುವ ಹಾಗೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಅವರು ಎಮ್ ಆಗಿದ್ದವರೇ ಅವ್ರು ಹೇಳೋರು ವ್ಯತ್ಯಾಸ ಏನಾಗಿದೆಯಪ್ಪ ಅಂದರೆ ನಾವು ಬೆಂಗಳೂರಿಗೆ ಬಂದು ಹೊಸರಲ್ಲಿ ಅವ್ರು ಹೇಳೋರು ಅರವತ್ತೈದು ಅರವತ್ನಾಲ್ಕರ ಅರವತ್ತೈದರಲ್ಲಿ ಜನ ಮಾತಾಡ್ಕೋತಾ ಇದ್ರಂತೆ ನೋಡಿ ವಿಧಾನಸೌಧದಲ್ಲಿ ಆ ರೂಮ್ ನಂಬರ್ ಎರಡು ನೂರ ಮೂರು ಯಾವುದೋ ಒಂದು ನಂಬರ್ ಹೇಳಿಬಿಟ್ಟು ಆ ರೂಮಲ್ಲಿ ಎದ್ದಾನಲ್ಲ ಮನುಷ್ಯ ದುಡ್ಡು ತೊಗೊತಾನೆ ಅವನು ಲಂಚ ತೊಗೋತಾನೆ ಅಂತ ಹೇಳ್ತಾಯಿದ್ದರಂತೆ ಈಗೂ ಹಾಗೆ ಮಾತಾಡ್ತಾರಂತೆ ಆ ರೂಮ್ ನಂಬರ್ ಇದಾನಲ್ಲ ಅವನು ದುಡ್ಡೇ ತೊಗೊಳಲ್ಲ ಅಂತ ವ್ಯತ್ಯಾಸ ಆದದ್ದಷ್ಟೇ ಅಂತ ತಡ ಆಗಿತ್ತಲ್ಲ ಅದಕ್ಕೆ ಸದಸ್ಯರು ಕಟುವಾಗಿ ಟೀಕಿಸುತ್ತಿದ್ದರು ಅದಕ್ಕೆ ಅಧಿಕಾರಿಗಳು ಆಗ್ರಹದಿಂದ ಉತ್ತರ ಹೇಳುತ್ತಿದ್ದರು ಈ ಚರ್ಚೆ ನಡೀತಲ್ಲ ತಡ ಯಾಕಾಯಿತು ವಿಷಯ ಅದ ಇಲಾಖೆಯಲ್ಲಿ ತಡ ಹಾಕಾಯಿತು ಅಂತ ಚರ್ಚೆ ಆಗ್ತಾಯಿದೆ ಅದೇ ಕೃಷ್ಣಶಾಸ್ತ್ರಿಗಳು ಏನು ಮಾಡಿದರು ಅಂತ ಈ ನಡುವೆ ಕೃಷ್ಣಶಾಸ್ತ್ರಿಗಳು ಎದ್ದು ನಿಂತು ಅಧ್ಯಕ್ಷರ ಅಪ್ಪಣೆ ಬೇಡಿ ಒಂದೆರಡು ಮಾತನಾಡುವೆ ಎಂದರು ದಿವಾನರು ಆಗಬಹುದೆಂದರು ಕೃಷ್ಣಶಾಸ್ತ್ರಿಗಳು ನೋಡಿ ಎಲ್ಲಿಂದೆಲ್ಲಿ ಹೋಗ್ತದೆ ಕೃಷ್ಣಶಾಸ್ತ್ರಿಗಳು ಕಾದಂಬರಿ ಕಥೆಯನ್ನೆತ್ತಿ ಅದರಲ್ಲಿ ಬಹುಶಃ ಪುಂಡರೀಕನೂ ಬಾರದೇ ತಡವಾದುದಕ್ಕೆ ಕಾರಣ ಏನಿರಬಹುದು ಎಂದು ಮಹಾಶ್ವೇತೆ ಊಹಾಪೋಹ ನಡೆಸಿದ ಪ್ರಕರಣವನ್ನು ಎತ್ತಿಕೊಂಡು ಎಲ್ಲಿ ಚರ್ಚೆ ಎಲ್ಲಿ ಬಾಣಕಾದಂಬರಿ ಅದನ್ನು ತಗೊಂಡು ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮನಿಸಬೇಕಾದ ಮಾತಿನಿಂದ ಭಾಳ ಮುಖ್ಯ ಡಿ ವಿ ಜಿ ಯಾವ ಪದವನ್ನು ಅನಾವಶ್ಯಕ ಉಪಯೋಗಿಸೋದಿಲ್ಲ ಬಾಣಕವಿಯ ಸಂಸ್ಕೃತ ಮಹಾಗದ್ಯವನ್ನು ಗಮಕ ಧಾಟಿಯಲ್ಲಿ ಹೇಳಲಾರಂಭಿಸಿದರು ಕಾವ್ಯವನ್ನು ಗಮಕದಲ್ಲಿ ಹೇಳಬಹುದು ಗದ್ಯವನ್ನು ಗಮಕದಲ್ಲಿ ಹೇಳೋಕೆ ಶುರು ಮಾಡಿದರು ಆರಭಿ ಭೈರವಿ ಕಲ್ಯಾಣಿ ಈ ರಾಗಗಳಲ್ಲಿ ಒಂದೊಂದರಲ್ಲಿ ಎರಡೆರಡು ನಿಮಿಷವಾಯಿತು ಅಧ್ಯಕ್ಷರು ಇಂಗ್ಲೀಷ್ನಲ್ಲಿ ಹೇಳಿದ್ರಂತೆ ಸದಸ್ಯರು ವಿಷಯವನ್ನು ಕುರಿತು ಮಾತನಾಡುತ್ತಿಲ್ಲ ಅಂತ ಹೇಳಿದ್ರಂತೆ ಕೃಷ್ಣಶಾಸ್ತ್ರಿ ಅದಕ್ಕೆ ಅದೇ ವಿಷಯ ಸ್ವಾಮಿ ತಡವಾದದ್ದಕ್ಕೆ ಕಾರಣ ಅಂತ ಹೇಳಿದ್ರಂತೆ ಅಧ್ಯಕ್ಷರು ನೀವು ಹಾಡುತ್ತಿದ್ದೀರಿ ಅಂದ್ರಂತೆ ಶಾಸ್ತ್ರಿಗಳು ಅದು ಹಾಡಲ್ಲ ಸ್ವಾಮಿ ಮಾತು ಆ ಮಾತು ಹೇಳುವ ರೀತಿ ಹಾಗೆ ಅಧ್ಯಕ್ಷರು ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಅಂತ ಹೇಳಿದ್ರಂತೆ ಕೃಷ್ಣಶಾಸ್ತ್ರಿಗಳು ನಿಲ್ಲಿಸಲು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಅಂದ್ರಂತೆ ಆಗ ಸಭಿಕರು ಇನ್ನೂ ಆಗಬೇಕು ಸ್ವಾಮಿ ಭಾಳ ಚೆನ್ನಾಗಿದೆ ಅವರು ಇನ್ನೂ ಹೊತ್ತು ಕೊಡಬೇಕು ಅಂತ ಸಭಿಕರು ಎಲ್ಲರೂ ನಗಲಾರಂಭಿಸಿದರು ಎಷ್ಟು ಸೂಕ್ಷ್ಮ ವಿಷಯ ಇದೆ ಗೊತ್ತಾಯಿತು ಯಾಕೆ ಕೆಲಸ ಇಲಾಖೆಯಲ್ಲಿ ತಡ ಆಯಿತು ಅನ್ನೋದಕ್ಕೆ ಕಾರಣವನ್ನು ಅವ್ರು ನಡೆಸಿ ತೋರಿಸ್ಬಿಟ್ರು ಅದನ್ನು ತಡ ಆಯಿತು ಅಂತ ಒಂದು ಗಮನಿಸಿ ಏನು ಮಾಡಿದರು ಸಂಬಂಧವಿಲ್ಲದ ವಿಷಯ ತಡ ಯಾಕಾಯಿತು ಚರ್ಚೆಗೆ ಬಾಣ ಕಾದಂಬರಿ ತೊಗೊಂಡ್ರಿ ಇವರು ಇಲಾಖೆಯಲ್ಲಿ ಯಾಕೆ ಕೆಲಸ ತಡ ಆಗುತ್ತೆ ಸಂಬಂಧ ಇಲ್ದ ಕೆಲಸ ಮಾಡ್ತಾ ಇರ್ತೀರಿ ನೀವು ಅಂತ ಒಂದು ಎರಡನೇದು ಗದ್ಯವನ್ನು ಗಮಕದ ರೂಪದಲ್ಲಿ ಹೇಳೋಕ್ಕೆ ಹೋಗಿದ್ದೀರಿ ನೀವು ಯಾವುದನ್ನು ಮಾತಿನಲ್ಲಿ ಹೇಳಬೇಕು ಹಾಡ್ತಾ ಸಮಯ ತಗೊಳ್ಳುತ್ತೆ ನಮ್ಮ ಇಲಾಖೆಯವರು ಅದೇ ಕೆಲಸ ಮಾಡಿದ್ದಾರೆ ಅಂತ ಮೂರನೇದು ಅವ್ರಿಗೂ ಖುಷಿಯಾಗ್ಬಿಟ್ಟೆ ನಡ್ಕೊಂಡು ಹೋಗ್ತಾರೆ ತಡವಾಗಿ ಹೋಗಲಿ ಅಂತ ನಿಲ್ಲಿಸ್ಲಾ ಅಂತ ಹೇಳಿದ ಜನಿಸ್ಬೇಡಿ ಏನು ಚೆನ್ನಾಗಿ ಕೇಳ್ಕೊಂಡಿರಲ್ಲ ಆಗಬೇಕು ಸ್ವಾಮಿನೂ ಬೆಳೆಸಿ ಅಂತ ಈ ತಡ ಆಗೋದು ಅಭ್ಯಾಸ ಆಗಿ ಚೆನ್ನಾಗಿ ಅನಿಸುತ್ತೆ ಅಂತ ಇದೆಲ್ಲ ಹೇಳಿದ್ ಗಮನಕ್ಕೆ ತಂದಿರಲ್ಲ ದಿವಾನರಿಗೆ ಆ ನಗುವಿನಲ್ಲಿ ಅಧ್ಯಕ್ಷರೂ ಸೇರಿಕೊಂಡರು ನಗುವು ನಿಂತ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ ಎಂದರು ಆ ಸಬ್ಜೆಕ್ಟ್ ಅಲ್ಲಿಗೆ ಮುಗಿದೋಯಿತು ಹಿಂದಿನ ಕೋಪದ ಟೀಕೆಗಳೆಲ್ಲ ಮರೆತು ಹೋಗಿದ್ದವು ಅಂತ ಅಂದರೆ ಕಾರಣ ಏನು ಸೂಕ್ಷ್ಮ ತಿಳಿಸುವಂಥದ್ದು ಮನಸ್ತಾಪ ಇಲ್ಲದ ಹಾಗೆ ಹಾಸ್ಯದಿಂದ ಸರಿಯ ಮಾಡುವಂಥ ಕೆಲಸ ಇಲ್ಲಿ ಸಾಧಿಸಿತ್ತು ಕೃಷ್ಣಶಾಸ್ತ್ರಿಗಳಿಗೆ ಅಂತ ಹೇಳಿದರು ಇದು ಇದುವರೆಗೂ ನಾವು ಸಾರ್ವಜನಿಕರ ಬಗ್ಗೆ ನೋಡ್ಕೊಂಡ್ವಿ ಇನ್ನು ಎರಡನೇದು ಕಲೋಪಾಸಕರು ಅಂತ ಈ ಕಲೋಪಾಸಕರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ ಮುಂದೆ ಆ ಕಲೋಪಾಸಕರ ವ್ಯಕ್ತಿಗಳನ್ನು ಆರಿಸ್ಕೊಳ್ಳೋಣ ಈ ಲಲಿತ ಕಲೋಪಾಸಕರ ಜೀವ ಇದೆಯಲ್ಲ ಜೀವನ ಇದೆಯಲ್ಲ ಜಾಜಿ ಅಥವಾ ಪಾರಿಜಾತದ ಹೂವಿನ ಹಾಗೆ ಇರುವಂಥದ್ದು ಅದು ಒಂದೆರಡು ಕ್ಷಣ ಮಾತ್ರ ತನ್ನ ಸೌಭಾಗ್ಯವನ್ನು ಸೂಸಿ ಬೆಳಕು ಚೆಲ್ಲಿ ತನ್ನ ಕಣ್ಣು ಮುಚ್ಚಿಬಿಡುತ್ತದೆ ಪಾರಿಜಾತಿ ಇರೋದು ಅಷ್ಟೇನೇ ಅದು ಆಮೇಲೆ ಅದು ಸಿಕ್ಕೋದಿಲ್ಲ ಅದು ಮರವು ಅದನ್ನೆಲ್ಲ ಆವರಿಸಿ ಎಲ್ಲವನ್ನ ಕರಗಿಸಿಬಿಡ್ತದೆ ಅಂತ ಹೇಳ್ತಾರೆ ಪರಜಾತ ಹೂವು ಒಂದು ಕ್ಷಣ ನಮಗೆ ಮಧುರವಾದ ವಾಸನೆನ್ ಕೊಡ್ತದೆ ಆಮೇಲೆ ಅಲಭ್ಯ ಅದು ಹೋಗ್ಬಿಡ್ತದ ಆದರೆ ಆ ಎರಡು ಕ್ಷಣ ಆ ಎರಡು ಕ್ಷಣ ಎಂಥವುಗಳು ಅಂತ ಎರಡೇ ಕ್ಷಣ ವಾಸನೆ ಕೊಟ್ಟಿರ್ಬೋದು ಅದು ಆದರೆ ಇದು ಕ್ಷಣ ಅಂತ ಅದಕ್ಕೆ ಹೇಳ್ತಾರೆ ಅನುಭವಿಸಿದವರ ಪಾಲಿಗೆ ಅದು ಯಾವ ಜೀವವೂ ಜೊತೆಯಲ್ಲಿರುವಂಥ ಕ್ಷಣ ಅದೇ ಅಮೃತ ಕ್ಷಣ ಆ ವಾಸನೆ ಅನುಭವವನ್ನು ಮಾತಿನಲ್ಲಿ ಹಿಡಿದಿಡೋಕೆ ಸಾಧ್ಯ ಇಲ್ಲ ಪಾರ್ಜಾತದ ವಾಸನೆ ಎಷ್ಟು ಚೆನ್ನಾಗಿತ್ತು ಹೇಗಿತ್ತು ಅಂತ ಕೇಳಿದರೆ ಏನು ಹೇಳೋದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದನ್ನು ಮಾತಿನಲ್ಲಿ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಮಾತಿಗೆ ಆ ಶಕ್ತಿ ಇಲ್ಲ ಅನುಭವವನ್ನು ಹೇಳುವಂಥ ಶಕ್ತಿ ಮಾತಿಗಿಲ್ಲ ಅದಕ್ಕೆ ಹೇಳ್ತಾರೆ ಸಂಗೀತಗಾರನ ಜಾರುಗಳು ಕೊಂಕುಗಳು ಹೇಗೋ ಹಾಗೆ ಕಲಾವಿದನ ಮರ್ಮಗಳು ಸ್ವಾರಸ್ಯಗಳು ಕೂಡ ಲೇಖನಾತೀತವಾದವುಗಳು ಅಂತ ಈ ಮಾತು ಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಈ ಹಾಡಿನಲ್ಲಿ ಬರುವಂತಹ ಜಾರುಗಳು ಕೊಂಕುಗಳು ಹೇಗಿದೆಯೋ ಹಾಗೆ ಕಲಾವಿದ ಚಿತ್ರ ಬಿಡಿಸ್ಬೇಕಾದ್ರೆ ಅವನೇನು ಸ್ವಾರಸ್ಯ ಇದೆಯೋ ಅವುಗಳನ್ನು ಲೇಖನೆಯಿಂದ ಬರೆಯೋಕ್ಕಾಗೋದಿಲ್ಲ ನಾನೇ ನೋಡಿದ್ದೀನಿ ನಮ್ಮ ಬಿ ಕೆ ಸ್ವರ್ಮ ಚಿತ್ರ ಬಿಡಿಸ್ಬೇಕಾದ್ರೆ ಅವರು ಆರೆಡಿ ಹಿಂದೆ ಹೋಗ್ತಾರೆ ಹೋಗ್ಬಿಟ್ಟು ಆ ಏನೋ ಆ ಯುದ್ಧ ಮಾಡೋರು ಹಂಗೆ ಅದೇನೋ ಒಂದು ಸಂವಾದ ಮಾಡ್ತಾರೆ ಆ ಪತ್ ಜೊತೆಗೆ ಬ್ರಷ್ ಹಿಡ್ಕೊಂಡು ಸರ ಹೋಗ್ಬಿಟ್ಟು ಹಿಂಗೆ ಹೇಳ್ತಾರೆ ಆ ಒಂದು ಗೆಳೆ ಎಳೆದಾಗ ಒಂದು ಅದ್ಭುತ ಅನ್ನಿಸ್ಬಿಡುತ್ತೆ ನಮಗೆ ಕಲ್ಪನೆ ಕೂಡ ಇಲ್ದಂಥದ್ದು ಒಂದು ಚಿತ್ರ ಬಿಡಿಸ್ತಾ ಇದ್ದರು ಇಲ್ಲೊಂದು ಹುಡುಗ ಹುಡುಗಿ ಇದ್ದಾಳೆ ಇಲ್ಲೊಬ್ಬ ಹುಡುಗ ಇದ್ದಾನೆ ಅದು ಬಿಡಿಸೋದು ಎಲ್ಲಿದ್ದು ಶುರು ಮಾಡ್ತಾರೋ ಎಲ್ಲಿದ್ದು ಮುಗಿಸ್ತಾರೋ ಗೊತ್ತಾಗಲ್ಲ ಕೊನೆಗಿಬ್ಬರು ಕೈ ಸೇರಿಸ್ಕೊಂಡಿರ್ತಾರೆ ಅಲ್ಲಿ ಒಂದೊಂದು ಗೆರೆ ಎಳೆದಾಗ ಒಂದು ಅದ್ಭುತ ಸೃಷ್ಟಿ ಆಗ್ತದೆ ಆ ಸ್ವಾರಸ್ಯಗಳನ್ನು ಅನುಭವಿಸಿದವರಿಗೆ ಗೊತ್ತು ಹಾ ಎಷ್ಟು ಚೆನ್ನಾಗಿದೆ ಅಂತ ಅನುಭವದೇ ವಿನಃ ಅದನ್ನು ಬರೆಯೋಕ್ಕಾಗೋದಿಲ್ಲ ಅದು ಕೇಳ್ತಾರೆ ಇವುಗಳನ್ನು ಲೇಖನಾತೀತವಾದಂಥವು ಅನುಭವ ಮಾತ್ರದಂದೇ ತಿಳಿಯತ್ತಂಥದ್ದವು ಅದು ಕೇಳ್ತಾರೆ ಡಿ ಜಿ ವಿಜಿ ಕಲಾಸಿದ್ಧಿಯೇ ಈ ಬರವಣಿಗೆಯನ್ನು ಮೀರಿದ್ದಾದರೆ ಆ ಕಲಾವಿದನ ಜೀವನ ಚರಿತ್ರೆ ಎಂಬುದು ಎಂಥದ್ದು ಅಂತ ಕಲಾ ಸಿದ್ಧಿನೇ ಬರೆಯೋಕ್ಕಾಗದೆ ಹೋದಾಗ ಅವನು ಕಲೆ ಜೀವ ಕಲಾವಿದನು ಕಲಾವಿದನ ಬಗ್ಗೆ ಬರೆಯೋದು ಹೇಗೆ ಕವಿ ಶಾಸ್ತ್ರ ವಿದ್ವಾಂಸ ಗಾಯಕ ನರ್ತಕಿ ಇಂಥವರ ಜೀವನ ಅಂತರಂಗದ್ದು ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ನೋಡಿ ಇವ್ರು ಯಾರಿದ್ದಾರೋ ಇವರ ಜೀವನೆಲ್ಲ ಅಂತರಂಗಕ್ಕೆ ಸಂಬಂಧಪಟ್ಟಂಥದ್ದು ಆದರೆ ಒಬ್ಬ ರಾಜಕೀಯಸ್ಥನ ಜೀವನ ಒಬ್ಬ ವ್ಯಾಪಾರಿಯ ಜೀವನ ಬಹಿರಂಗಕ್ಕಿದ್ದದ್ದು ಈ ವ್ಯಾಪಾರಿ ಜೀವನ ಮತ್ತು ಒಬ್ಬ ರಾಜಕೀಯಸ್ಥನ ಜೀವನ ಹೇಗಿದೆ ಅಂದರೆ ಅವ್ರು ಹೊರ ಪ್ರಪಂಚ ಗುದ್ದಾಡ್ತಾ ಇರ್ತಾರೆ ಗುದ್ದಾಡಲೇಬೇಕು ಅವ್ರು ಅವ್ರ ಜೊತೆ ಮಾತಾಡಬೇಕು ಗುದ್ದಾಡಬೇಕು ಕಿರಿಚಬೇಕು ಬಬ್ಬೆ ಇಡಬೇಕು ನಡೆದಾ ಇರುತ್ತೆ ಹೊರ ಪ್ರಪಂಚವನ್ನು ಎಳ್ಕೊಳ್ಬೇಕು ಅವ್ರು ದೇ ಸೆಲ್ ದರ್ ಐಡಿಯಾಸ್ ಅದರಿಂದ ಸೆಲ್ ದರ್ ಮಟೀರಿಯಲ್ಸ್ ಆದ್ದರಿಂದ ಪ್ರಪಂಚ ಜೊತೆ ಗುದ್ದಾಟ ನಡೆದಿರ್ಬೇಕು ಅವರು ಹೀಗಿರುವಾಗ ಅವ್ರು ಮಾತಾಡ್ತಾರಲ್ಲ ಚರ್ಚೆ ಮಾಡ್ತಾರೆ ಅವ್ರ ಸಾಹಸಗಳೆಲ್ಲ ಗ್ರಂಥ ವಸ್ತು ಆಗ್ತದೆ ಬರೀಲಿಕ್ಕೆ ಬರ್ತದೆ ಆದರೆ ಕಲಾವಿದರದ್ದು ಬರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರ ವಿಶೇಷ ಏನಿದ್ದರೂ ಅಂತರಂಗದಲ್ಲೇ ಅವರು ನಡೆಸಿದ ಕಚೇರಿಗಳು ಪ್ರದರ್ಶನಗಳು ಇವುಗಳಿಂದ ಜೀವನ ಚರಿತ್ರೆ ಬರೆಯೋದು ಕಷ್ಟ ಆಗ್ತದೆ ಅದಕ್ಕೇನು ಮಾಡಬೇಕು ಹೇಳ್ತಾರೆ ಅವರು ಆದರೆ ಅಂಥ ಕಲಾವಿದರೊಡನೆ ಒಂದೆರಡು ನಿಮಿಷ ನಾವು ಕಳೆದಿದ್ದರೆ ಆತ್ಮೀಯವಾಗಿ ಕಳೆದಿದ್ದರೆ ಅವರ ಜೀವನದ ಒಂದೆರಡು ಎಳೆ ನಮ್ಮ ಕಣ್ಣಿಗೆ ಸಿಗ್ತದೆ ಕಚೇರಿಯಲ್ಲಿ ನೋಡಿದಾಗ ಗೊತ್ತಾಗೋದಿಲ್ಲ ಅವ್ರ ಜೊತೆಗೇನಾದರೂ ಸಂವಾದ ಮಾಡೋ ಅವಕಾಶ ಸಿಕ್ಕಾಗ ಇರುವಂತ ಅವಕಾಶ ಸಿಕ್ಕರೆ ಅವರ ಜೀವನದ ಒಂದೆರಡೇಳೆ ಬಿಚ್ಚಿಕೊಳ್ತದೆ ಆಗ ಅಪರೂಪವಾದಂಥ ಸರಕು ಹೊರಗೆ ಬರ್ತದೆ ಅವರ ಜೀವನದ ಸರಕು ಆ ಸರಕನ ಇಟ್ಟುಕೊಂಡು ಜೀವನ ಚತ್ರೆ ಹೆಣಿಗೆ ಮಾಡಬೇಕು ಅಂತ ಇದು ಹೇಳಿದಾಗ ನನಗೊಂದು ಮಾತು ನೆನಪಾಗತ್ತೆ ನಾನು ಧಾರವಾಡದಲ್ಲಿದ್ದಾಗ ನಮ್ಮ ಮನೆ ಹಿಂಭಾಗದಲ್ಲಿ ಬಸವರಾಜ್ ರಾಜ್ಗುರು ಇರ್ತಾಯಿದ್ದರು ತಾವು ಕೇಳಿರಬೇಕು ದೊಡ್ಡ ಸಂಗೀತಗಾರರು ಬಹಳ ಮಧುರ ಕಂಠ ಅವ್ರದ್ದು ನಮ್ಮ ಮನೆಗೂ ಅವ್ರ ಮನೆಗೂ ಒಂದೇ ಗೋಡೆ ನಾವೆಲ್ಲ ಹೈಸ್ಕೂಲಲ್ಲಿ ಓದ್ತಿರೋ ಹುಡುಗರು ನಮಗೊಬ್ಬ ಹೀರೋ ಇದ್ದ ಅವಾಗ ಒಬ್ಬ ಸರಾಫ್ ಅಂತ ಹುಡುಗ ಅವನು ಎಮ್ ಕಾಮ್ ಅವನು ನಮ್ಮ ನಾಯಕ ಎಲ್ಲರಿಗೂ ನಮಗೆ ಬೆಳಗ್ಗೆ ಎದ್ದು ಅಭ್ಯಾಸ ಇರಲಿಲ್ಲ ಅಷ್ಟು ಅವರು ಬೆಳಗ್ಗೆ ಎದ್ದು ತಯಾರಿ ಮಾಡೋರು ಒಂದ್ಸಲ ಈ ವೆಸ್ಟ್ ಇಂಡೀಸ್ನವರು ಇಂಡಿಯಾಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದಿದ್ರು ಅರವತ್ತೇಳು ಅರವತ್ತಾರು ಅರವತ್ತೈದು ಅರವತ್ತಾರು ಹೀಗೇನು ಇರಬೇಕು ಮ್ಯಾಚ್ ನಡೆದಾಗ ನಾವೆಲ್ಲ ಕಾಮೆಂಟ್ರಿ ಕೇಳೋದು ಜೋರಾಗಿ ರೇಡಿ ಹಾಕ್ಕೊಂಡು ಕೇಳ್ತಾ ಇದ್ವಿ ಬಹುಶಃ ಅವ್ರು ಡಿಸ್ಟರ್ಬ್ ಆಗಿ ತೊಂದರೆ ಆಗ್ತಾಯಿತ್ತು ಅನಿಸುತ್ತೆ ನಾವೆಲ್ಲ ಹುಡುಗರು ತಾನೇ ಬಂದರು ಬುದ್ಧಿಯಲ್ಲಿ ಏನರೋ ನಿಮಗೆ ಜೋರಾಗಿ ಹಾಕ್ಕೊಂಡಿದ್ದೀರಿ ಸಣ್ಣಕ್ಕೊಳ್ಳಿದ್ದೇನೆ ಹಾಡೋಕ್ಕಾಗ್ತಾಯಿಲ್ಲ ಅಲ್ಲಿ ಅಂದರು ನಾವು ಹೆದರ್ಕೊಂಡು ಸಣ್ಣಗೆ ಮಾಡ್ಕೊಂಡ್ವಿ ಸಾಯಂಕಾಲ ನಮ್ಮ ನಾಯಕ ಬಂದ ಯೂನಿವರ್ಸಿಟಿಯಿಂದ ಹಿಂಗಾಯಿತು ಅಂತ ಹೇಳಿದ್ವಿ ಹೀಗ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕೆಲ್ಲರೂ ನೀವು ಅಂದ ಎದ್ದೇ ಗೊತ್ತಿಲ್ಲ ನಮಗೆ ಅವನೇ ಎಬ್ಬಿಸಿದ ನಮ್ಮ ನಾಲ್ಕು ಗಂಟೆಗೆ ಅವ್ನ ನಾಯಕನ ಹಿಂದೆ ನಾವು ಬಾಲುಗಳು ಹಿಂದೆ ಹೋದ್ವಿ ರಾಜ್ಗುರು ಅವ್ರ ಮನೆ ಬಾಗಲ್ ತಡೆ ಪಾಪ ಬೆಳಗ್ಗೆ ತಾಲೀಮ್ ನಡೆಸಿದ್ದರು ಅವ್ರು ಹಾಡ್ತಾಯಿದ್ರು ಈತ ಹೋಗ್ಬಿಟ್ಟು ಸರ್ ಹಿಂಗೆ ಹಾಡಿದ್ರು ಮಲ್ಕೊಳ್ಳೋದು ಹೇಗೆ ಸರ್ ನಾವು ಅಂದ ನಮಗೆ ಅವ್ರು ಹಾಡಿದ್ದೇ ಗೊತ್ತಿರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಇವನು ಎಬ್ಸ್ಕೊಂಡು ಹೋದಾಗ ಗೊತ್ತು ಹಿಂಗೆ ಹಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಮಲ್ಕೊಳಕಾಗಲ್ಲ ಅಂತ ಅವ್ರು ಹಾಗಲ್ಲಪ್ಪ ಈ ರಾಗವನ್ನು ಬೆಳಗ್ಗೆನೇ ಹಾಡಬೇಕು ಹಂಗಿರುತ್ತೆ ಅಂದರು ಹೌದು ನಾವು ಕಾಮೆಂಟ್ರಿ ಆರು ಗಂಟೆ ಮೇಲೆ ಹಾಕ್ತೀವ ಇವನು ಕಾಮೆಂಟ್ರಿ ಹಾಕೋದು ಐದು ವರ್ತ ಅನ್ಕತ್ತಾ ನಾ ಮೇಲೆ ಎಲ್ಲಿ ನಾವು ಅಂತ ಅವ್ರು ಗೊತ್ತಾಯ್ತು ಇದಕ್ಕೆ ಬಂದಿದ್ದಾರೆ ಅಂತೆ ಹೋಗಿರೋ ಮುಟ್ಟಾಳ್ರ ಹೋಗ್ರಿ ನಮ್ಮ ಇದು ಅಲ್ಲಿಂದ ತುಂಬ ಆತ್ಮೀಯ ನನಗೆ ಅವರು ಅವ್ರ ಮನೆಗೆ ಹೋಗಿ ಕಾಕ ಕಾಕ ಅಂತ ಇದೀವಿ ಅವ್ರಿಗೆ ನಾವು ಒಂದು ಸಲ ನಾನು ನೆನಪಿದೆ ಅಂದರೆ ಮನಸ್ಸು ಎಷ್ಟು ಒಳ್ಳೇದಿರುತ್ತೆ ಒಂದು ಹಂತಕ್ಕೆ ಹೋದ್ಮೇಲೆ ಏನೂ ವ್ಯತ್ಯಾಸ ಕಾಣಿಸೋದಿಲ್ಲ ಅನಿಸುತ್ತೆ ಆರ್ ಜಿ ಕುಲಕರ್ಣಿ ಅಂತ ಅವರೊಬ್ಬರು ಕ್ರಿಟಿಕ್ ಅವರು ಅವ್ರು ಬಂದು ಕೂತಿದ್ದರು ಬಸವರಾಜ್ ರಾಜ್ಗುರ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ರಾಜ್ಗುರು ಅವ್ರದ್ದು ಒಂದು ಸಿಸ್ಟಮ್ ಹೇಗಿತ್ತು ಅಂದರೆ ಅವರು ಎಲ್ಲ ಊರಿಗೆ ಪ್ರವಾಸಕ್ಕೆ ಹೋಗಬೇಕು ಕಚೇರಿಗೆ ಹೋಗ್ಬೇಕಂದ್ರೆ ಒಂದು ಟಾಂಗ ಬರೋದು ಮನೆ ಮುಂದೆ ಕುದುರೆ ಟಾಂಗ ಜಟ್ಕ ಬರೋದು ಅದರಲ್ಲಿ ಅವ್ರು ಯಾವಾಗಲೂ ಒಂದು ಜರಿ ಪೇ ರೂಮ್ ಇರೋದು ಜರಿ ರೂಮ್ ಟೊಪಿಗೆ ಆ ಕೋಟ್ಗಿಟ್ಟು ಹಾಕೊಂಡು ಕೂತ್ಕೊಳ್ಳೋರು ಬಾಯಲ್ಲಿ ಎಲೆ ಅಡಿಕೆ ಅವ್ರ ಜೊತೆಗೊಂದು ನೀರಿಂದ ಒಂದು ಬಾಟ್ಲ್ ಹೋಗೋದು ದೊಡ್ಡ ನೀರಿಂದು ಅವ್ರು ಮೂರು ದಿವಸ ಹೋದರೆ ಮೂರು ದಿವಸ ಆಗೋ ನೀರು ಇಲ್ಲಿಂದಾನೆ ತೊಗೊಂಡೋಗೋರು ಅಲ್ಲಿ ಕಾಯಿಸಿ ಕುಡಿಯೋದು ಇದೆಲ್ಲರೂ ಗೊತ್ತಿದ್ದಿದ್ದೆ ನಾಡ್ಕರ್ಣಿ ಕುಲಕರ್ಣಿಯವರು ಕೇಳಿದರು ಅಲ್ಲ ರಾಜ್ಗುರವರೇ ನೀವು ಎಲ್ಲೂ ಹೊರಗಡೆ ಹೋದರೂ ಕೂಡ ಇಲ್ಲಿ ನೀರು ತೊಗೊಂಡು ಹೋಗಿ ಅದನ್ನೇ ಕಾಯಿಸಿ ಕುಡಿತೀರಿ ಇಷ್ಟು ಕಾಳಜಿ ಮಾಡ್ಕೋತೀರಿ ಆ ಭಿಂಸೆಯನ್ನು ಜೋಶಿ ನೋಡಿ ರಸ್ತೆ ಪಕ್ಕದಲ್ಲಿ ಬಜ್ಜಿ ಕರೆದಿದ್ದ ತಿಂದು ಹಾಡೋಕ್ಕೆ ಹೋಗ್ತಾನೆ ರಸ್ತೆ ಪಕ್ಕದಲ್ಲಿ ಬಜ್ಜಿ ಕರೆದು ತಿಂದು ಹಾಡೋಕ್ಕೆ ಹೋಗ್ತಾನೆ ನೀವು ಎಷ್ಟು ಕಾಳಜಿ ಮಾಡ್ತೀರಲ್ಲ ಅಂದರು ಅದಕ್ಕೆ ರಾಜ್ಗುರು ಕೊಟ್ಟಂಥ ಉತ್ತರ ಇದೆಯಲ್ಲ ಅದು ಮನುಷ್ಯನ ಉನ್ನತಿಯ ಲಕ್ಷಣ ಅಂತ ಅನ್ಕೋತೀನಿ ನಾನು ಎಷ್ಟು ಸು ಸುಸಂಸ್ಕೃತ ಮನಸ್ಸು ರಾಜ್ಗುರು ಅವರು ಅಂದರೆ ಹೇಳಿದರು ಹೌದಪ್ಪ ಅದು ಭೀಮ್ಯಾನ್ ಧ್ವನಿ ದೇವರು ಕೊಟ್ಟದ್ದು ನಾನು ಹೊಟ್ಟೆ ಪಾಡಿಗೆ ಮಾಡಿಕೊಂಡದ್ದು ಏನು ಅದ್ಭುತ ಮಾತು ಭೀಮ್ಯಾನ್ ಧ್ವನಿ ದೇವ್ರಿಗೆ ಕೊಟ್ಟದ್ದು ಅವ್ನೇನು ಬೇಕಾದರೂ ಮಾಡ್ಕೋಬೋದು ನಾನು ಹೊಟ್ಟೆ ಪಾಡಿಗೆ ಮಾಡ್ಕೊಂಡದ್ದು ಕಾಪಾಡ್ಕೋಬೇಕಲ್ಲ ಒಂದು ಚೂರಾದರೂ ಅಸೂಯೆ ಇರಬೇಡ್ವಾ ಏನೇನು ಅಸೂ ಮನುಷ್ಯನಿಗೆ ಅದಕ್ಕೆ ರಾಜ್ಗುರು ಅಂತವ್ರು ದೊಡ್ಡವರಾದರು ಅಂತ ಆ ಮಗುತನ ಬಂದ್ಬಿಡುತ್ತೆ ಅನಿಸುತ್ತೆ ಒಂದು ಹಂತಕ್ಕೆ ಹೋದ್ಮೇಲೆ ರಾಮಕೃಷ್ಣ ಪರಮವರ್ ಹೇಳ್ತಾರೆ ನೀ ಮಗು ಆಗುವ ದೊಡ್ಡವನ್ನಾಗೋದಿಲ್ಲ ಮಗು ಆಗುವವರೆಗೂ ಅಂತ ಹೀಗೆ ಒಂದು ಉದಾಹರಣೆ ಇನ್ನೊಂದು ಹೇಳಬೇಕಾದ್ರೆ ಮಲ್ಲಿಕಾರ್ಜುನ್ ಮನ್ಸೂರವ್ರದ್ದು ನನಗೆ ಭಾಗ್ಯ ಇತ್ತು ನಾನು ರಿಸರ್ಚ್ ಮಾಡ್ತಾಯಿದ್ದೆ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಆಗಾಗ ಅವ್ರ ಕಡೆ ಹೋಗೋದು ಅಲ್ಲಿ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಿಗೆ ಅವ್ರು ಆನರರಿ ಚೇರ್ಮನ್ ಅಂತ ಮಾಡಿದರು ಅವ್ರನ್ನ ಅಲ್ಲಿ ಬಂದು ಕೂತಿರೋರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತಾರೆ ಕಾಳಿದಾಸ್ ಸಮ್ಮಾನ್ ಪಡ್ಕೊಂಡಂಥ ವ್ಯಕ್ತಿ ಹಾಗೆ ಮುಗುತ್ತ ನಾನೇ ಒಂದು ಸಲ ನಾನು ಮಾತಾಡ್ತ ಮೇಲೆ ಮೇಲೆ ಪರಿಚಯ ಇತ್ತು ಸಾಕಷ್ಟು ಒಂದು ಸಲ ಡಿಪಾರ್ಟ್ಮೆಂಟಲ್ಲಿ ಏನೋ ಪ್ರಯೋಗ ಮಾಡ್ತಾ ಒಂದು ವಸ್ತು ಆರು ತಾಸು ಕಾಯಿಸಬೇಕು ಅಂತಿತ್ತು ಕಾಯಿಸೋಕಿಟ್ಟು ಖಾಲಿ ಕೂತೇನು ಮಾಡೋದು ಪಕ್ಕದಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗೋಣ ಅಂತ ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಿಗೆ ಹೋದೆ ಒಬ್ಬರೇ ಕೂತಿದ್ದರು ಎಲೆ ಅಡಿಗೆ ಹಾಕೊಂಡು ಕೂತಿದ್ದರು ನಮಸ್ಕಾರ ಮಾಡಿ ಹೇಳಿದೆ ಏನೋ ಬಂದು ಅಂತ ಕೇಳಿದರು ಇಲ್ಲ ಸುಮ್ಮನೆ ಇದ್ದೆ ಸ್ವಲ್ಪ ಕೆಲಸಕ್ಕೆ ಆಗಿರಲಿಲ್ಲ ಬಂದೆ ನಿಮ್ಮ ಕಡೆ ಮಾತಾಡಿಸೋಣ ಅಂತ ಕೊಡು ಕೊಡು ಏನು ಮಾತಾಡ್ತಿ ಅಂತ ಕೇಳಿದರು ಏನು ಮಾತಾಡ್ತಿ ಅಂದರೆ ಏನು ಮಾತಾಡೋದು ನಾನು ಹೇಳಿದೆ ಹಾಡು ಕೇಳಬೇಕು ಅನಿಸಿದೆ ನಿಮ್ಮದು ಅಂದೆ ಹೌದಾ ಯಾವ ಹಾಡು ಅಂತ ಕೇಳಿದರು ಮತ್ತೊಬ್ಬರಾದರೆ ಗಂಟ್ಲು ಸರಿ ಇಲ್ಲ ರೀ ಇವತ್ತು ಹ್ಞೂ ಥ್ರೋಟ್ ಸರಿ ಇಲ್ಲ ಅಂದ್ಕೊಳ್ಳೋದು ಏನೇನೋ ಕಾರಣ ಹೇಳ್ತಿದ್ರು ಯಾವ ಹಾಡು ಕೇಳಬೇಕಂತಿ ಅಂದರು ಅವ್ರದ್ದು ಅತ್ಯಂತ ಪ್ರಖ್ಯಾತವಾದದ್ದು ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಅದ್ಭುತ ಹಾಡು ನನಗಂತೂ ಭಾಳ ಪ್ರಿಯವಾದದ್ದು ಅದನ್ನು ಕೇಳಬೇಕಂತೀನಿರಿ ಎಂದೆ ಹೌದಾ ಏ ತಬಲಾ ತೊಗೊಂಬಾರ ಅಂದರು ಅವನಿಗೆ ಅವನು ಯಾವ ತಬಲಾ ತೊಗೊಂಬಂದ ಸರಿ ಮಾಡಿ ನೀವು ನಂಬಲಿಕ್ಕಿಲ್ಲ ಹೇಳಿದರೆ ಅದನ್ನು ಜೀವನದೊಂದು ಅವಿಸ್ಮರಣೀಯ ಘಟನೆ ಒಂದು ಅಂತ ಹೇಳ್ತೀನಿ ನಾನು ನಾನು ಕೂತವ್ನ ಒಬ್ಬನೇ ನಲವತ್ತೈದು ನಿಮಿಷ ಹಾಡಿದ್ದಾರೆ ಮಲ್ಲಿಕಾರ್ಜುನ್ ಮನ್ಸೂರವರು ನನಗನ್ನಿಸೋ ಮಟ್ಟಿಗೆ ಅವರ ಮುಂದೆ ಸಾವಿರ ಜನ ಇದ್ರು ಅದೇ ತಾತಾತ್ಮ್ಯತೆಯಿಂದ ಹಾಡ್ತಿದ್ದರು ಅನಿಸುತ್ತೆ ಐ ಆಮ್ ಪ್ರಿವಿಲೇಜ್ ಟು ಬಿ ಎ ಸೋಲೋ ಆಡಿಯನ್ಸ್ ಫಾರ್ ದ ಸಿಂಗಿಂಗ್ ಆಫ್ ಎ ಮಾಸ್ಟರ್ ಸಿಂಗರ್ ನಲವತ್ತೈದು ನಿಮಿಷ ಅಕ್ಕ ಕೇಳವ ಅಕ್ಕ ಕೇಳವ ತಿರುಗಿಸಿ ತಿರುಗಿಸಿ ಹೇಳ್ತಾ ಇರೋರು ಅದೊಂದು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಅದು ಕೇಳ್ತಾ ಇದ್ರೆ ಪ್ರತಿಯೊಂದು ಸಲ ಪುಲ್ಕ್ ಚೇಂಜ್ ಆದಾಗ ಒಂದು ಆಯಾಮ ಬರುತ್ತೆ ನಲವತ್ತೈದು ನಿಮಿಷ ಯಾವನೋ ಹುಡುಗ ಕೂತಿದ್ದು ನನ್ನ ಮುಂದೆ ಹಾಡಬೇಕು ಅಂದರೆ ಇವು ಕ್ಯಾರೆಕ್ಟರ್ ರಿವೀಲಿಂಗ್ ಇನ್ಸಿಡೆಂಟ್ಸ್ ಅಂತ ಅಂಥವು ವೈಯಕ್ತಿಕವಾಗಿ ಸಂಪರ್ಕ ಬಂದಾಗ ಮಾತ್ರ ದೊರೆಯುವಂಥವು ಕಚೇರಿಯಲ್ಲಿ ಸಿಗುವಲ್ಲ ಅದಕ್ಕೆ ಡಿ ವಿ ಜಿ ಹೇಳ್ತಾರೆ ಅಂಥವ್ರು ಬರೆಯೋದು ಕಷ್ಟ ವೈಯಕ್ತಿಕ ಇದ್ದರೆ ಮಾತ್ರ ಇಲ್ಲಿ ಡಿ ವಿ ಜಿಯವರ ಅನುಕೂಲ ಅಂದರೆ ಅಂಥವ್ರನ್ನ ಪತ್ರದಿಂದ ನೋಡಿದಂಥವ್ರು ಆದ್ದರಿಂದ ಆ ಶಿಲ್ಪ ಸಾಧ್ಯ ಆಯಿತು ಅವ್ರಿಗೆ ಡಿ ಹೇಳ್ತಾರೆ ತಮ್ಮ ಮುನ್ನಡಿಯಲ್ಲಿ ಹೇಳ್ತಾರೆ ನಾನು ಈಗ ಮಾಡ ಹೊರಟಿರುವುದು ಕೂಡ ಚಿತ್ರ ಬರಿತಾ ಇದ್ದೇನೆಲ್ಲ ಹೊಟ್ಟಿರುವುದು ಏನಪ್ಪ ಅಂದರೆ ಪ್ರಸಕ್ತ ವ್ಯಕ್ತಿಗಳ ಹೆಗ್ಗುರುತನ್ನಾದರೂ ಹೇಳಬೇಕೆಂದಿರುವುದು ಪೂರ್ತಿ ವಿಷಯ ಹೇಳೋಕ್ಕಾಗ್ದಿದ್ದರೂ ಅವ್ರ ಹೆಗ್ಗುರುತುಗಳನ್ನು ಹೇಳಬೇಕು ಅಂದಿರುವುದು ಅದಕ್ಕೆ ಹೇಳ್ತಾರೆ ಮುದುಕನೊಬ್ಬನ ಅನುಭವಗಳು ಜ್ಞಾಪಕಗಳು ತಮಗೆ ಬೇಕೆಂಬವರು ಇದ್ದಾರು ಇದನ್ನ ಯಾರು ಓದ್ತಾರೆ ಅಂತನ್ಬಾರ್ದು ಅದಕ್ಕೆ ಹೇಳ್ತಾರೆ ಮುದುಕನೊಬ್ಬನ ಅನುಭವಗಳು ಜ್ಞಾಪಕಗಳು ತಮಗೆ ಬೇಕೆಂಬವರು ಇದ್ದಾರು ಅಂಥವರಿಗೆ ನಷ್ಟ ಮಾಡಕೂಡದೆಂಬ ಕೆಲಸ ಇದು ಈ ಸಂದರ್ಭವನ್ನು ವಾಚಕರು ಮನಸ್ಸಿಗೆ ತೆಗೆದುಕೊಂಡು ಕೃಪೆ ತೋರ್ಯಾರು ಎಂದು ನಾನು ನಂಬಿಕೊಂಡಿದ್ದೇನೆ ಅಂತ ಹೇಳ್ತಾರೆ ಆನಂತರ ಒಂದು ಮುಖ್ಯವಾದ ವಿಷಯ ಬರ್ತದೆ ಇದು ಒಬ್ಬ ವ್ಯಕ್ತಿಯನ್ನು ಕುರಿತಲ್ಲಿ ಅಲ್ಲದೆ ಹೋದರೂ ಕೂಡ ಒಂದು ಆಗಿನ ಕಾಲದ ಧೋರಣೆ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಒಂದು ಘಟನೆ ನಾಟ್ಯ ವಿರೋಧ ಅಂತ ಅದಕ್ಕೆ ಆಗಿನ ಕಾಲದಲ್ಲಿ ಒಂದು ವಿಷಯ ಆಗ್ತಾ ಇತ್ತು ನಮ್ಮಲ್ಲಿ ಈ ನೃತ್ಯ ಅನ್ನುವಂಥದ್ದು ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾ ಇರೋದು ಹೇಗೆ ಬಂತು ಅಂಥೇಳಿ ದೇವಸ್ಥಾನದಲ್ಲಿ ಆದಂಥ ಒಂದು ಕಲೆ ಅದು ದೇವಸ್ಥಾನದಲ್ಲಿ ಮಾಡಬೇಕಾದದ್ದು ನಮ್ಮ ನಂಬಿಕೆ ಅಂದರೆ ಯಾವುದು ನಮಗೆ ಒಳ್ಳೆಯದು ಅಂತ ಅನಿಸುತ್ತೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತೊಗೊಳ್ಳುವಂಥದ್ದು ತಿಂಡಿ ಆಗಬಹುದು ವಸ್ತ್ರ ಆಗಬಹುದು ಅದೇ ರೀತಿ ನಾವು ಪಡೆಯುತ್ತ ಸೊಬಗಾಗಲಿ ಸೌಂದರ್ಯ ಆಗಲಿ ಆ ಕಲೆಯನ್ನಾಗಲಿ ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ರೀತಿಯಿಂದ ನೃತ್ಯ ಕೂಡ ಒಂದು ದೇವಸ್ಥಾನದ ಅಂಗ ಬಂತು ಹೀಗಾಗಿ ದೇವದಾಸಿಯರು ಬರೋಕ್ಕೆ ಶುರು ಮಾಡಿದರು ಆದರೆ ಅವರು ಚೆನ್ನಾಗಿ ಬರೀತಾರೆ ದೇವದಾಸಿಯರ ಪದ್ಧತಿ ಆ ನೃತ್ಯ ತುಂಬ ಚೆನ್ನಾಗಿತ್ತು ಒಳ್ಳೆ ಕಲೆ ಒಳ್ಳೆ ಕಲೆ ಆದರೆ ಅವ್ರ ಮಾತು ಚೆನ್ನಾಗಿದೆ ನೋಡಿ ಇದು ದೇವರಿಗೆ ಅರ್ಪಿತವಾಗಿದ್ದಾದರೂ ಕೂಡ ಅದಕ್ಕೆ ಕಲಂಕ ತಟ್ಟಿದ್ದುದು ಪ್ರಕೃತಿ ಸಿದ್ಧವಾದ ಮಾನುಷ್ಯ ಚಾಪಲ್ಯದಿಂದ ಅಂತ ದೇಹ ಕಮ್ಮಿಯಾಗಿ ದಾಸಿ ಜಾಸ್ತಿ ಆಯಿತು ಹಾಗಾದಾಗ ಅದು ಮಾಡಿದ ಪಾಳೇಗಾರು ದೇವಸ್ಥಾನ ನಡೆಸುವಂಥವರು ಅದು ದುರುಪಯೋಗ ಪಡ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಒಂದು ವಾತಾವರಣ ಶುರು ಆಯಿತು ಈ ನಾಟ್ಯವನ್ನು ಬಂದ್ ಮಾಡಬೇಕು ನಿಲ್ಲಿಸಬೇಕು ಅಂತ ಆವಾಗ ಶೇಷಾದ್ರಿ ಅಯ್ಯರವರಿದ್ದಾಗ ತೀರ್ಮಾನ ಮಾಡಿ ಮಾಡಬೇಕು ಅಂತೆಲ್ಲ ಮಾಡಿದ್ರಂತೆ ಹುಕುಮ್ ಹೊರಟಿತು ನಾಟ್ಯ ವಿರೋಧಿ ಚಳವಳಿ ನಡೆದಾಗ ಅದರಲ್ಲಿ ಡಿ ವಿ ಜಿ ಕೂಡ ಸೇರಿಕೊಂಡಿದ್ದರು ಅವ್ರು ಹದಿನೈದು ಹದಿನಾರು ವರ್ಷ ಹುಡುಗರವರು ನಾಟ್ಯ ವಿರೋಧಿ ಚಳವಳಿಗೆ ಭಾಗವಹಿಸೋದಿಯವರು ಅವ್ರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ದೇವದಾಸಿ ಪದ್ಧತಿಯನ್ನು ನಿಲ್ಲಿಸಲು ತಕ್ಕಷ್ಟು ಕಾರಣವಿತ್ತು ಇದು ಸೊಬಗನ್ನು ಗಮನಿಸಬೇಕಾದ್ದು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಡಿ ವಿ ನಾಟ್ಯ ಹೋಗಬೇಕಾಗಿತ್ತೇ ಆದರೆ ಓದೋದ್ರಿಂದ ಏನು ನಷ್ಟ ಆಯಿತು ಎರಡೂ ತಿಳ್ಕೊಬೇಕಾದ ಎಷ್ಟೋ ದೇವಸ್ಥಾನಗಳಲ್ಲಿ ಮೆರವಣಿಗೆ ಹೊರಟರೆ ಜನರ ಗುಂಪು ದೇವರ ಬಳಿ ಇರುವುದಕ್ಕಿಂತ ತಾಫಾದವರನ್ನು ನೃತ್ಯ ಘೇ ನೃತ್ಯ ನೋಡೋದಕ್ಕೆ ಘೇರಾಯಿಸುವುದು ಹೆಚ್ಚಾಗಿತ್ತು ತಾಫಾದವರು ಅಂದರೆ ನೃತ್ಯ ಮಾಡಿ ಜೀವದಾಸ ನೃತ್ಯ ಮಾಡ್ತಿರೋರು ಅದನ್ನು ನೋಡೋವರೇ ಜಾಸ್ತಿ ಇದ್ರಂತೆ ಅದಕ್ಕೆ ಬರೆದಿದ್ದಾರೆವರು ಮುಕ್ಕೋಟಿ ಏಕಾದಶಿ ವೈರ್ಮುಡಿ ಕಲ್ಯಾಣೋತ್ಸವ ಇಂಥ ವಿಶೇಷ ಸಂದರ್ಭಗಳಲ್ಲಿ ದೇವರ ದರ್ಶನಕ್ಕಾಗಿ ಬಂದವರೆಷ್ಟು ಮಂದಿಯೋ ತಾಫಾ ನೋಡಲು ಬಂದವರೆಷ್ಟು ಮಂದಿಯೋ ಹೀಗಿತ್ತು ಸರ್ಕಾರದ ಹುಕುಂ ಬಂದು ಇದೆಲ್ಲ ನಿಂತು ಹೋಯಿತು ಆದರೆ ಮಾ ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಒಳ್ಳೆಯ ಸುಧಾರಣೆ ಆಯಿತು ಆದರೆ ಒಂದು ಒಳ್ಳೆಯ ವಿದ್ಯೆ ನಿಂತು ಹೋಯಿತು ಒಂದು ಒಳ್ಳೆಯ ಸುಧಾರಣೆ ಆಯಿತು ಆದರೆ ಒಳ್ಳೆಯ ವಿದ್ಯೆ ನಿಂತು ಹೋಯಿತು ಅಂತ ನೃತ್ಯ ವಿರೋಧಿ ಚಳವಳಿ ನಡೆದಾಗ ಹಳನ್ನಲ್ಲ ಇವರು ವಾಲಂಟಿಯರ್ ಆಗಿ ಅದಕ್ಕೆ ಅದು ಭಾಗವಹಿಸಿ ಒಂದು ವೃತ್ತ ತರಬೇಕು ನಾವು ನೃತ್ಯ ನೋಡೋದಿಲ್ಲ ಅಂಥೇಳಿ ಬಲಗೈ ಮುಂಗೈಗೆ ಒಂದು ಕರಿ ಧಾರ ಕಟ್ಕೊಂಡಿದ್ರಂತೆ ಇವರು ಡಿ ವಿ ನೃತ್ಯ ವಿರೋಧಿ ಚಳವಳಿಗೆ ಸೇರಿಕೊಂಡವರು ಇವರು ನೃತ್ಯ ನೋಡೋದಿಲ್ಲ ಅಂತ ತೋರಿಸೋದಕ್ಕೆ ಅದೊಂದು ವೃತ್ತ ಕರಿದಾರ ಕಟ್ಕೊಂಡಿದ್ದೆ ಎಂದು ಬರೀತಾರೆ ಒಂದು ಘಟನೆ ಆಯಿತು ಆವಾಗ ಆ ಘಟನೆ ಏನಾಯಿತು ಅಂತ ಒಂದಾನೊಂದು ದಿನ ಬಸವನಗುಡಿಯಲ್ಲಿ ಶ್ರೀ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿರುವ ಒಂದು ಭಾರೀ ಮನೆಯಲ್ಲಿ ಕಚೇರಿ ಏರ್ಪಾಡಾಗಿತ್ತು ಅದು ಒಂದು ಭಾನುವಾರ ಸಂಜೆ ನೋಡಿ ವಿವಿಡ್ ಕ್ರಿಯೇಷನ್ ಹೇಗಿದೆ ನೋಡಿ ಪ್ರತಿಯೊಂದು ಸ್ಟೆಪ್ ಐ ಸ್ಟೆಪ್ ಕಣ್ಣು ಮುಂದೆ ಕಟ್ಟು ಹಾಗೆ ಭಾನುವಾರ ಸಂಜೆ ಸುಮಾರು ನಾಲ್ಕು ಗಂಟೆ ಇರಬಹುದು ಬಹುಮಂದಿ ದೊಡ್ಡ ಮನುಷ್ಯರು ಬಂದು ನೆರೆದಿದ್ದರು ನಾನು ಇವರು ನೃತ್ಯ ವಿರೋಧಿ ಅಲ್ವಾ ಇವರು ನಾನು ಆ ಮನೆಯ ಉತ್ತರದ ಕಡೆಗೆ ಇಳಿಜಾರಿನಲ್ಲಿ ಹುಲ್ಲಿನ ಮೇಲೆ ಸಂಗೀತ ಕೇಳಲು ಕುಳಿತಿದ್ದೆ ಒಳಗೆ ಹೋಗೋಂಗಿಲ್ಲಲ್ಲ ಎರಡು ಮೂರು ನಿಮಿಷಗಳಾದ ಮೇಲೆ ಪಕ್ಕದ ಮನೆಯಿಂದ ಹೆಡ್ಮಾಸ್ಟರ್ ಕೆ ಕೃಷ್ಣಸ್ವಾಮಿ ಅವರು ಕೃಷ್ಣಸ್ವಾಮಿ ಅಯ್ಯರವರು ಹೊರಗೆ ಬಂದರು ಹೆಡ್ಮಾಸ್ಟ್ರು ನನ್ನ ನೋಡಿ ಕೇಳಿದರು ಏನಯ್ಯ ಇಲ್ಲಿ ಕುಳಿತಿದ್ದಿ ಎಂದು ಕೇಳಿದರು ನಾನು ಸಂಗೀತಕ್ಕಾಗಿ ಎಂದೆ ಕೃಷ್ಣಸ್ವಾಮಿ ಅಯ್ಯರವರು ಒಳಗೆ ಬರಬಾರ್ದೆ ಇಲ್ಲಿ ಏನು ಕೇಳುವುದು ಎಂದರು ಆಗ ನಾನು ನಾನು ನಾಟ್ಯ ವಿರೋಧಿ ನಾನವ್ರ ಮುಖವನ್ನು ನೋಡಬಾರದು ವೃತ್ತವನ್ನು ತೊಟ್ಟಿದ್ದೇನೆ ಎಂದು ಹೇಳಿ ನನ್ನ ಕೈಯಲ್ಲಿದ್ದ ವೃತ್ತದ ದಾರವನ್ನು ತೋರಿಸಿದೆ ಆಗ ಅವರು ಗಟ್ಟಿಯಾಗಿ ನಕ್ಕು ರಟ್ಟೆ ಹಿಡಿದು ಎಳೆದು ವೃತ್ತವಂತೆ ವೃತ ಏನು ಕಂಡಿದ್ದೆ ನೀನು ಮುಖ ನೋಡುವುದಿಲ್ಲ ಅನ್ನೋದಕ್ಕೆ ಒಳ್ಳೆಯದಾಯಿತು ನೀನು ಮುಖ ನೋಡಬೇಡ ಕಣ್ಣು ಮುಚ್ಚಿ ಕುಳಿತುಕೋ ಎಂದು ಹೇಳುತ್ತಾ ದರದರನೆ ಒಳಕ್ಕೆ ಎಳೆದುಕೊಂಡು ಹೋದರು ಬಿಡಲೇ ಇಲ್ಲ ಮೇಸ್ಟ್ರು ಹೆಡ್ ಮಾಸ್ಟ್ರು ಅಂತ ಹೆಡ್ ಮಾಸ್ಟ್ರ್ದು ಎಷ್ಟು ಒಳ್ಳೇದು ನೋಡಿ ನನಗೆ ವೃತ್ತಭಂಗವೇನೂ ಆಯಿತು ಆದರೆ ದುಃಖವಾಗಲಿಲ್ಲ ಚೆನ್ನಾಗಿದೆ ಮಾತು ಎಷ್ಟು ಚೆಂದ ಅದು ನನಗೆ ಮೃತಭಂಗವೇನೂ ಆಯಿತು ಆದರೆ ದುಃಖವಾಗಲಿಲ್ಲ ಸಂತೋಷವೇ ಆಯಿತು ನಾಚಿಕೆಯೂ ಆದ್ದುಂಟು ಆದರೆ ಅದು ಬೇಗನೆ ಮರೆತು ಹೋಯಿತು ಈಗ ಅದನ್ನು ಜ್ಞಾಪಿಸಿಕೊಂಡರೆ ಆ ನ್ಯವ ನನಗೆ ದೊರಕಿತಲ್ಲ ಎಂದು ಸಂತೋಷವೇ ಆಗಿದೆ ಮುಂದಿನ ಮಾತು ಚೆನ್ನಾಗಿದೆ ನೋಡಿ ತಪ್ಪು ವೃತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ ಇದು ಕಡೆ ಸಾಲು ಎಷ್ಟು ಅದ್ಭುತ ನೋಡಿ ಆ ವೃತ ಮಾಡಿದ ತಪ್ಪು ಅಂತನಿಸಿದೆ ಯಾಕಂದರೆ ಅದು ನೃತ್ಯ ನೋಡಿದ ಮೇಲೆ ಛೆ ಇಂಥ ಒಳ್ಳೆ ನೃತ್ಯ ಹೋಗ್ಬಿಡುತ್ತಲ್ಲ ಅಂತ ಅನ್ನಿಸ್ಬಿಟ್ಟಿದೆ ಅವ್ರಿಗೆ ಅದಕ್ಕೆ ಹೇಳ್ತಾರೆ ಒಳ್ಳೆ ಸುಧಾರಣೆ ಆಯಿತು ಆದರೆ ಒಳ್ಳೆ ಒಂದು ಕಲೆ ಅಂತ ಆ ಕಲೆ ನೋಡಿದ ನಾನು ಅನಿಸ್ತಂತೆ ವಿರೋಧಿ ಆಗಿದ್ನಲ್ಲ ನಾನು ಅದಕ್ಕೆ ತಪ್ಪು ವೃತ್ತ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ ಇದೊಂದು ಮಾತು ಮುಂದಿನ ಭಾಳ ಮುಖ್ಯ ಅನಿಸುತ್ತೆ ನನಗೆ ಇದು ನಮಗೆಲ್ಲರಿಗೂ ಒಂದು ಹೊಂದುವಂಥ ವಿಷಯ ಒಂದು ಘಟನೆ ಬರೀತಾರೆ ನಾನು ಕೆಲ ವರ್ಷಗಳ ಕೆನಗೆ ಅಂದರೆ ಎಷ್ಟೋ ವರ್ಷ ಆದಮೇಲೆ ಇತ್ತೀಚೆಗೆ ಒಬ್ಬನೊಬ್ಬ ವೃದ್ಧ ನರ್ತಕಿಯನ್ನು ಕಂಡಾಗ ಕೇಳಿದೆ ಅಮ್ಮ ಒಳ್ಳೆ ತಾಫಾ ನೋಡಿ ಬಹುಕಾಲವಾಯಿತು ಒಳ್ಳೆ ತಾಫಾ ನೋಡಿ ಬಹುಕಾಲವಾಯಿತು ಈಗ ಸಂಪ್ರದಾಯ ರೀತಿಯ ನರ್ತನ ಮಾಡುವವರು ಯಾರಾದರೂ ಇದ್ದಾರೆಯೋ ಇದ್ದರೆ ತಿಳಿಸಿ ನಾನು ಹಿಂದಿನ ಕಾಲದ ತಾಫಾ ಕಂಡವನು ಈಗ ಅದನ್ನು ನೋಡುವ ಕುತೂಹಲ ಉಂಟು ಎಂದೆ ವಯಸ್ಸಾದ ನರ್ತಕಿ ಕೇಳಿದ್ದಾರೆ ಆಕೆ ಏನು ಉತ್ತರ ಕೊಟ್ಲು ಅಂತ ಹೇಳ್ತಾರೆ ಅದಕ್ಕೆ ಆಕೆ ಉತ್ತರವಾಗಿ ನಿಟ್ಟುಸಿರು ಬಿಟ್ಟು ಕೊಂಚ ನಗುತ್ತಾ ಕೈ ಅಭಿನಯದಿಂದ ನಿರಾಸೆ ತೋರಿಸಿ ಹೇಳಿದಳು ಸ್ವಾಮಿ ಈಗ ಅದೆಲ್ಲ ಹೋಯ್ತು ಈಗ ಇರುವುದು ಆಕಾಶ ನರ್ತನ ಅದು ಎಷ್ಟು ಅದ್ಭುತ ಮಾತು ಗೊತ್ತಾ ಅದು ಆಕಾಶ ನರ್ತನ ಒಂದೇ ಅದಕ್ಕೆ ಡಿ ವಿಜಿ ಬರೀತಾರೆ ಆಕೆ ಉಪಯೋಗಿಸಿದ ಮಾತಿಗೆ ಏನೇನೋ ಅರ್ಥಗಳು ಸಾಧ್ಯ ಅಂತ ಆಕಾಶ ನರ್ತನ ಅನ್ನೋ ಪದಕ್ಕೆ ಅದಕ್ಕೆ ಮುಂದೆ ಮಾತು ಬರೀತಾರೆ ಒಂದು ಈ ಮುತನು ಸ್ವಲ್ಪ ಇಷ್ಟೇ ಆಗುತ್ತೆ ನನಗೆ ಸ್ವಲ್ಪ ಚಿಂತೆ ಮಾಡುವಂಥ ಮಾತದು ಈಗ ತಯಾರಾಗುತ್ತಿರುವ ನರ್ತಕ ನರ್ತಕೀಯರು ಹೊಸ ರೀತಿಯವರು ಡಿವಿಜುವರ್ ಈಗಿನ ಮಾತದ್ದು ಈ ಪುಸ್ತಕ ಬರಿ ಹೊತ್ತಿಗೆ ಬರೆದಂಥ ಮಾತು ತಾಫಾ ಎಲ್ಲ ಹೋಯ್ತಲ್ಲ ಈಗಿನ ನರ್ತಕಿಯರು ಎಂಥವ್ರು ಅಂತ ನರ್ತಕ ನರ್ತಕಿಯರು ಹೊಸ ರೀತಿಯವರು ಪರಂಗಿಯವರ ಬ್ಯಾಲೆ ಮೊದಲಾದವಳು ಅನುಕರಿಸುತ್ತಾರಂತೆ ಅದು ಹೇಗಾಗಿದೆ ಅಂತ ಉದಾಹರಣೆ ಕೊಡ್ತಾರೆ ಅವರು ಮಾವಿನ ಹಣ್ಣಿನ ಕಾಲದಲ್ಲಿ ಬಾದಾಮಿ ರಸಪೂರಿ ಹಣ್ಣುಗಳನ್ನು ಹೀರಿದ ಬಾಯಿಗೆ ನಾಟು ಹುಳಿಗಾಯಿ ಚಟ್ನಿ ದಾಡಿ ತೊಕ್ಕು ಹೇಗಿರಬಹುದು ಅಂತ ಇದು ಒಂದು ವಿಚಿತ್ರ ವಿಚಾರ ವಿಚಾರ ಚಿಂತೆ ಮಾಡುವಂಥದ್ದು ಡಿ ವಿಜ್ ತಾಫಾ ನೋಡಿದಂಥ ನನಗೆ ಈ ಪರಂಗಿಯವ್ರ ಬ್ಯಾಲೆ ಹೇಗೆ ಅನಿಸುತ್ತೆ ಅಂದರೆ ಬದಾಮಿ ರಸ್ಪೂರಿ ಹಣ್ಣು ತಿಂದಂಥ ಬಾಯಿಗೆ ಈ ನಾಟು ಹುಳಿಗಾಯಿ ಚಟ್ನಿ ದಾಡಿ ಪಸಂದಿನ ತೊಕ್ಕು ಕೊಟ್ಟ ಹಾಗಾಗಿದೆ ಅಂತ ಅಂದರೆ ಅಷ್ಟು ಸೊಗಸು ಅನಿಸೋದಿಲ್ಲ ಅಂತ ಹೇಳಿದಂಗಾಯಿತು ಆದರೆ ಇದು ಪ್ರತಿಯೊಂದು ತಲೆಮಾರಿನಲ್ಲೂ ಆಗುವಂಥ ವಿಷಯ ಪ್ರತಿಯೊಂದು ತಲೆಮಾರಿನಲ್ಲೂ ಆಗುವಂಥದ್ದು ದೀಸ್ ಆರ್ ದಿ ಇರಾಸ್ ಆಫ್ ಟ್ರಾನ್ಸಿಷನ್ ಈಗ ನಾವು ಸಣ್ಣವರಿದ್ದಾಗ ನೋಡಿದಂಥದ್ದು ಅದ್ಭುತವಾಗಿರುವಂಥದ್ದು ಈಗ ನನಗನ್ಸುತ್ತೆ ಅದು ಹೋಯ್ತಲ್ಲ ಅಂತ ದುಃಖ ಆಗುತ್ತೆ ಅದು ಪ್ರತಿಯೊಂದು ತಲೆಮಾರಿನ ತಲೆಮಾರಿಗೆ ಬದಲಾಗುವಂಥರೋದು ಪ್ರಕೃತಿ ನಿಯಮ ಅದು ನಮ್ಮಂಥವರು ಹಳೆಯದನ್ನು ಕಂಡವರು ಅದು ಮಾಯವಾಗ್ತಿದೆಯಲ್ಲ ಅಂತ ದುಃಖ ಪಡ್ತೇವೆ ಇನ್ನೊಂದು ತಲೆಮಾರು ಹೋದರೆ ಅದಿತ್ತು ಅಂತ ಗೊತ್ತೇ ಇಲ್ಲ ಅದಿಲ್ಲ ಅಂತ ದುಃಖ ಪಡೋರು ಇರೋದಿಲ್ಲ ಈಗ ತಾಫಾ ಅಂದರೆ ನನಗೆ ಗೊತ್ತಿರಲಿಲ್ಲ ಪುಸ್ತಕ ನೋಡಿ ಕೇಳ್ಕೊಂಡು ಗೊತ್ತಾಯಿತು ಅಂದರೆ ನಮಗೆ ಅದು ಗೊತ್ತಿಲ್ಲ ಅವಾಗ ನಾವು ಮಿಸ್ಸು ಮಾಡ್ಕೊಳ್ಳೋದಿಲ್ಲ ಇಲ್ಲ ಅಂತ ದುಃಖನೂ ಪಡೋದಿಲ್ಲ ಹಾಗೆ ಆಯಾ ಕಾಲಕ್ಕಿದ್ದಂಥ ಒಂದು ವಸ್ತುವಾಗಲಿ ಕಲೆ ಆಗಲಿ ಅದು ಆ ಕಾಲಕ್ಕೆ ಇದ್ದಂಥವ್ರಿಗೆ ತುಂಬ ರುಚಿಯಾಗಿದೆ ಮುಂದೆ ಇದು ಇಲ್ಲದೆ ಹೋದಾಗ ಆ ಕಾಲದಲ್ಲಿ ಬದುಕಿದವರಿಗೆ ತುಂಬ ಸಂಕೋಚ ಆಗುತ್ತೆ ಇಲ್ಲಲ್ಲಪ್ಪ ಹೋಗಿಬಿಡುತ್ತಲ್ಲ ಅಂತ ದುಃಖ ಆಗುತ್ತೆ ಅದು ಮುಂದೆ ಸ್ವಲ್ಪ ದಿವಸ ಹೋದ್ಮೇಲೆ ಅದು ಇಲ್ಲ ಅಂತ ದುಃಖ ಪಡೋರಿಗೆ ಇರೋದಿಲ್ಲ ಇದು ಸಮಾಜದ ನಿಯಮ ಇದು ಇದಕ್ಕೆ ದಿಸ್ ವಾಟ್ ಐ ಕಾಲ್ ಎಕ್ಸೆಪ್ಟೆನ್ಸ್ ಆಫ್ ಚೇಂಜ್ ಅಂತ ಬದಲಾವಣೆಯನ್ನು ಬಯಸುವಂಥದ್ದು ಆ ಮನಸ್ಸನ್ನು ಡಿ ವಿಜೆಸ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಅದು ಬದಾಮಿ ರಸ್ಪುರಿ ಥರ ಅನ್ನಿಸ್ತಾ ಇತ್ತು ನನಗೆ ಚೆನ್ನಾಗಿತ್ತು ಅಂತ ಈಗಿನ ತೊಕ್ಕು ಇಷ್ಟ ಆಗೋಲ್ಲ ನನಗೆ ಹಾಗೆ ನಮ್ಮ ಜೀವನದಲ್ಲೂ ಆಗುತ್ತೆ ನಾ ನೆನೆಸ್ಕೋತೀವಿ ನಾವಿದ್ದಾಗ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿತ್ತಲ್ರಿ ಎಷ್ಟು ಒಳ್ಳೊಳ್ಳೆ ಮಾತು ಹೇಳೋರು ಈಗೆಲ್ಲ ಏನು ಸಿಲೆಬಸ್ ಬಂತಪ್ಪ ಇದು ಅಂತೀವಿ ನಾವು ಆದರೆ ಇನ್ನೊಂದು ಹತ್ತು ವರ್ಷ ಹೋಗಲಿ ಇಪ್ಪತ್ತು ವರ್ಷ ಹೋಗಲಿ ಆ ಮಕ್ಕಳು ಅದೇ ಹೇಳ್ತಾರೆ ನಾವಿದ್ದಾಗ ಎಷ್ಟು ಚೆನ್ನಾಗಿತ್ತು ಇದಿಲ್ಲ ಈಗ ಅಂತ ಈಗ ಪ್ರಕೃತಿ ನಿಯಮದಷ್ಟು ಬದಲಾವಣೆ ಆಗುವಂಥದ್ದು ಒಪ್ಕೊಳ್ಳುವಂಥದ್ದು ಈ ಹಿನ್ನೆಲೆಯೊಳಗೆ ಡಿ ಒಂದು ಪಾತ್ರವನ್ನು ನಿರ್ಮಾಣ ಚಿತ್ರಣ ಕೊಡ್ತಾರೆ ನಮ್ಮ ಕಣ್ಣು ಮುಂದೆ ಅದು ಬೆಂಗಳೂರಿನ ನಾಗರತ್ನಮ್ಮ ಅಂತ ಆ ಚಿತ್ರ ಕೊಡ್ತಾರೆ ಎಷ್ಟು ಚೆನ್ನಾಗಿ ಆ ಶಿಲ್ಪ ಕಟ್ಟಿದಿದ್ದಾರೆ ಅವರು ಅಂದರೆ ಅವರು ಯಾರು ಅಂತ ಹಿನ್ನೆಲೆ ಕೊಡ್ತಾರೆ ಆಕೆ ವಾಸ್ತವವಾಗಿ ನಂಜನಗೂಡಿನವರು ಆಕೆ ಇದು ತಯಾರಿ ಹೇಗಿತ್ತು ನೋಡಿ ಆಕೆ ಬರೀ ನರ್ತಕಿ ಆಗಲಿ ಗಾಯಕಿಯಾಗಿ ಅಲ್ಲ ಎಷ್ಟು ಅದ್ಭುತ ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಂತ ಆಕೆ ಚೆನ್ನಾಗಿ ಸಂಗೀತವನ್ನು ಸಾಹಿತ್ಯವನ್ನು ಅಭ್ಯಾಸ ಮಾಡಿದ್ದವರು ಆಕೆಗೆ ಸಂಸ್ಕೃತ ಕಾವ್ಯ ಪಾಠವಾಗಿತ್ತು ಅಂದರೆ ಆಗಿನ ಕಾಲ್ ನರ್ತಕಿಯರು ಹೇಗಿದ್ದರು ಅಂತ ಪಾಠವಾಗಿತ್ತು ಸಂಧಿ ಸಮಾಸ ಅಲಂಕಾರಗಳನ್ನು ತಿಳಿದಿದ್ದವಳು ಕನ್ನಡ ಸಾಹಿತ್ಯದಲ್ಲೂ ಪರಿಶ್ರಮ ಮಾಡಿದ್ದವಳು ಜೈಮಿನಿ ಭಾರತ ರಾಜಶೇಖರ ವಿಲಾಸ ಕುಮಾರವ್ಯಾಸ ಭಾರತದಿಂದ ಪದ್ಯಗಳನ್ನು ಉಚಿತ ರಾಗಗಳೊರನೆ ಹಾಡಿ ವಿವರಣೆ ಕೊಡುತ್ತಿದ್ದಳು ಬರೀ ಹಾಡೋದಷ್ಟಲ್ಲ ವಿವರಣೆ ಕೊಡ್ತಿದ್ದಳು ಆಕೆ ಮಹಾವಿದುಷಿ ಡಿ ವಿಜರ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಆಕೆ ಹೇಗಿರ್ಬೇಕು ನೋಡಿ ಮಹಾವಿದುಷಿ ಅಂತ ಅಂದರೆ ಆಕೆ ಆ ನರ್ತಕಿ ಆಗಿದ್ದು ಈ ನಾಗರತ್ನಮ್ಮನ ಸೌಂದರ್ಯ ಮತ್ತು ಲಾವಣ್ಯಗಳ ವಾರ್ತೆ ಆಗ ಹೈಕೋರ್ಟಿನ ಜಡ್ಜಿಯಾಗಿದ್ದ ನರಹರಿ ರಾಯರ ಕಿವಿಯನ್ನು ಮುಟ್ಟಿತು ಇದನ್ನು ಗಮನಿಸಬೇಕಾದಂಥ ವಿಷಯ ಆಗ ಈ ನರ್ತಕಿಯರಾಗಲಿ ಗಾಯಕರಾಗಲಿ ಯಾರದೋ ಒಂದು ಆಶ್ರಯ ಬೇಕು ಆಶ್ರಯದಾತ್ರಿ ಇಲ್ಲದೆ ಅದು ಬೆಳೆಯುವಂಥ ಕಲೆಗಳಲ್ಲ ಅದಕ್ಕೆ ಆಶ್ರಯದಾತರು ಬೇಕಾದಾಗ ನಹರಿ ರಾಯರ ಕಿವಿಗೆ ಆಕೆ ಲಾವಣ್ಯ ಮತ್ತು ಆಕಿದು ಹಾಡಿನ ಶಕ್ತಿ ಅದರ ಬಗ್ಗೆ ವಿಚಾರ ಮುಟ್ತು ಅವರು ಆಶ್ರಯದಾತರಾದರು ಅಂತ ಆಶ್ರಯದಾತ್ರ ಆಗಬೇಕಾದ್ರೆ ಅವ್ರು ಏನು ಮಾಡಿದರು ಅಂತ ಅದು ಭಾಳ ಮುಖ್ಯ ಅವ್ರು ಹೇಗೆ ವ್ಯವಸ್ಥೆ ಮಾಡಿದರು ನರಹರಿ ರಾಯರು ಜಡ್ಜ್ ಆಗಿದ್ದವರು ಹೈಕೋರ್ಟಲ್ಲಿ ಜಡ್ಜಾಗಿದ್ದವರು ಆಗಿನ ಕಾಲದಲ್ಲಿ ನರಹರಿ ರಾಯರಿಗೆ ನಾಗರತ್ತಮ್ಮನವರಿಗೆ ಆಶ್ರಯ ಕೊಡಬೇಕೆಂದು ಮನಸ್ಸಾದಾಗ ಅವ್ರು ಮೊದಲು ಮಾಡಿದ್ದೇನು ನೋಡಿ ಆಗಿನ ಸಮಾಜ ಹೇಗಿತ್ತು ಮೊದಲು ತಮ್ಮ ಧರ್ಮಪತ್ನಿ ಅನುಮತಿಯನ್ನು ಪಡೆದುಕೊಂಡರು ಭಾರೆಯನ್ನು ಕರೆಸಿಕೊಂಡು ಹೇಳಿದರು ಏನ್ರಿ ನಿಮ್ಮಲ್ಲಿ ಒಂದು ಮಾತು ಕೇಳಬೇಕಾಗ್ಯದ ನಿಮ್ಮ ಅನುಮತಿ ಬೇಕಾಗ್ಯದ ಆಕೆ ನನ್ನ ಅನುಮತಿ ಬೇಕು ಅಂದರೆ ಏನು ಅದು ಯಾರಾದರೂ ಒಪ್ಪು ಮಾತೆ ನನ್ನಿಂದ ಏನಾಗಬೇಕು ಹೇಳ್ರಿ ಅಂತ ಅವ್ರು ಕೇಳಿದ್ರಂತೆ ಅದಕ್ಕೆ ನರಹರಿ ರಾಯರು ಹಾಂಗಲ್ಲ ರೀ ಇದೊಂದು ವಿಶೇಷ ಸಂದರ್ಭ ನಮಗೆ ಕೆಲ ದಿವಸಗಳಿಂದ ನಾಗರತ್ನಮ ಎಂಬ ಆಕೆಯ ಸಂಗೀತದ ಮೇಲೆ ಮನಸ್ಸಾಗಿದೆ ಆಕೆ ಬಹಳ ಚೆಂದಾಗಿ ಹಾಡ್ತಾರೆ ನಾನು ಆಗಾಗ ಆಕೆ ಸಂಗೀತ ಕೇಳಬೇಕೆಂದು ಅಪೇಕ್ಷೆ ಆಗ್ಯದ್ದು ನಿಮಗೆ ಅದು ಸಮತವಿಲ್ಲದಿದ್ದರೆ ಹೇಳಿಬಿಡಿ ಆ ಅಪೇಕ್ಷನ ಅಲ್ಲಿಗೆ ಬಿಟ್ಟುಬಿಡ್ತೇನೆ ಎಂದು ಹೇಳಿದರು ಆಕೆ ಹೇಳಿದ ಮಾತು ಎಷ್ಟಿದೆ ನೋಡಿ ಆಕೆ ನಿಮ್ಮ ಅಪೇಕ್ಷ ಏನದನೋ ಅದನ್ನು ನಡೆಸೋದು ನಮ್ಮ ಅಪೇಕ್ಷ ನಿಮ್ಮ ಅಪೇಕ್ಷೆ ಏನದನೋ ಅದನ್ನು ನಡೆಸೋದು ನಮ್ಮ ಅಪೇಕ್ಷ ನರಹರಿ ರಾಯರೇನು ಹೇಳಿದರು ಅದರಿಂದ ನಿಮಗೆ ಯಾವ ಅನಾನುಕೂಲವೂ ಹಾಗೆ ನಾನು ನೋಡಿಕೊಳ್ತೇನೆ ಅಂತ ನರಹರಿ ರಾಯರು ಹೇಳೋದು ಆಕೆ ಹೇಳಿದ ಹೇಗಿದೆ ನೋಡಿ ನಮಗೆ ಅನಾನುಕೂಲ ಆಗುವುದು ಏನಿದೆ ಸಂಸಾರಕ್ಕೆ ಬೇಕಾದದ್ದನ್ನೆಲ್ಲ ಮಾಡಿದ್ದೀರಿ ಮಕ್ಕಳೆಲ್ಲ ಬೆಳೆದವರು ಕಾಲ ಮೇಲೆ ನಿಂತ್ಕೊಂಬೋವರಾಗಿದ್ದಾರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ ಗಂಡು ಮಕ್ಕಳು ವಿದ್ಯಾವಂತರಾಗ್ಯಾರೆ ಈಗ ನೀವು ಸಂತೋಷವಾಗಿರುವ ಹಾಗೆ ಹಾಗಿರುವುದು ನಮಗೆಲ್ಲ ಕರ್ತವ್ಯ ಹೀಗೆ ಮಹಾತಾಯಿ ಅಪ್ಪಣೆ ಕೊಟ್ಟರು ಆ ನಂತರ ನರಹರಿರಾಯರ ಸಂಕಲ್ಪ ನೆರವೇರಿತು ಜಡ್ಜ್ ಆದವರು ಅಂದರೆ ಆಗಿನ ಕಾಲಕ್ಕೆ ವ್ಯವಸ್ಥೆ ಒಪ್ಪಿತವಾದಂಥ ವ್ಯವಸ್ಥೆ ಹೇಗಿತ್ತು ನರಹರಿ ರಾಯರು ಜಜ್ ಆಗಿದ್ದವರು ದಿನ ಸಾಯಂಕಾಲ ಹೋಗಿ ಅವರು ಮೀಟ್ ಭೇಟಿ ಆಗ್ತಾಯಿದ್ದರು ಅವ್ರನ್ನ ಸಂಗೀತ ಕೇಳ್ತಾಯಿದ್ರು ಅಂತ ನರಹರಿ ರಾಯರ ಸ್ವಭಾವ ಹೇಗಿತ್ತು ಅಂತ ಇಲ್ಲಿ ಎರಡು ಪಾತ್ರ ಬರ್ತದೆ ಒಂದು ನಾಗರತ್ನಮ್ಮನ ಪಾತ್ರ ಆಶ್ರಯ ಪಡ್ಕೊಂಡಾಕೆ ಇನ್ನೊಬ್ಬರು ಆಶ್ರಯದಾತರು ಇಬ್ಬರು ಹೇಗಿದ್ದರು ಅಂತ ಒಂದೇ ಚಿತ್ರದಲ್ಲಿ ಎರಡೂ ಬರ್ತದೆ ಆಶ್ರಯದಾತ್ರ ನರಹರಿಯವ್ರ ಸ್ವಭಾವ ಹೇಗಿತ್ತು ಅಂತಂದರೆ ನರಹರಿ ರಾಯರು ಸಂಗೀತ ಸಾಹಿತ್ಯಗಳಿಗೆ ಮನಸ್ಸೋತಿದ್ದವರು ಮಾತ್ರವಲ್ಲದೆ ತುಂಬ ಉದಾರಿಗಳು ಮರ್ಯಾದೆವಂತರೂ ಆಗಿದ್ದರು ಈಗಲೇ ಹೈಕೋರ್ಟ್ ಜಡ್ಜ್ ಅಂದರೆ ಒಂದು ಘನತೆ ಇರುತ್ತೆ ಒಂದು ಮಟ್ಟ ಅದು ಅಥವಾ ಆಗಿನ ಕಾಲಕ್ಕೆ ಹೈಕೋರ್ಟ್ ಜಡ್ಜ್ ಆಗಿರಬೇಕಾದ್ರೆ ಏನು ಸ್ಥಾನ ಇದ್ದಿರಬೇಕವ್ರದು ಅಂತ ಮರ್ಯಾದಿವಂತರಾಗಿದ್ದರು ಅವರ ಮನೆಯಲ್ಲಿ ಊಟ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಮಿತಿಯೇ ಇಲ್ಲ ಬಟ್ ಹುಡುಗರು ಊಟ ಮಾಡಿಕೊಂಡು ಶಾಲೆ ಓದೋರು ಅನೇಕ ಮಂದಿ ಸಣ್ಣ ಹುಡುಗರು ಮೊದಲುಗೊಂಡು ಕಾಲೇಜು ದರ್ಜೆ ವಿದ್ಯಾರ್ಥಿಗಳವರೆಗೂ ಭೋಜನಕ್ಕಿರುತ್ತಿದ್ದರು ಅವರು ಹೇಗಿತ್ತು ಮನಸ್ಸು ಅಂದರೆ ನಹರಹರಿ ರಾಯರಿಗೆ ಆ ಹುಡುಗರ ಹೆಸರು ವಿಳಾಸಗಳು ಒಂದೂ ಗೊತ್ತಿಲ್ಲ ಅವ್ರು ಯಾರೋ ಏನೋ ಊಟ ಮಾಡಿಕೊಂಡು ಹೋಗೋರು ಅವರು ಪ್ರತಿಯೊಬ್ಬ ಬಾಲಕನನ್ನು ಏನು ರೀ ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ನಿಮಗೆ ಪುಸ್ತಕ ಇದೆಯೇ ಏನು ಬೇಕು ಎಂದು ವಿಚಾರಿಸುತ್ತಿದ್ದರು ಕೊನೆ ಸಾಲು ನೋಡಿ ಹೇಗಿದೆ ಅವರು ಯಾರನ್ನು ಎಂದು ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ ಅಂಥ ಮನುಷ್ಯ ಒಂದು ದಿನ ಒಂದು ವಿಶೇಷ ನಡೆಯಿತು ವಿಶೇಷ ನಡೆದದ್ದು ಭಾಳ ಮುಖ್ಯ ಏನು ವಿಶೇಷ ಆಯಿತು ಅಂದರೆ ಜಡ್ಜ್ ನರಹರಿ ರಾಯರು ಆಗಾಗ ನಾಗರತ್ನಮ್ಮನ ಮನೆಗೆ ಹೋಗುತ್ತಿದ್ದ ಸಂಗತಿ ದಿವಾನ್ ಸರ್ ಕೆ ಶೇಷಾದ್ರೇಯ್ಯರವರಿಗೆ ಹೇಗೋ ಬಂತು ದಿವಾನ್ರಿಗೆ ಮುಟ್ತು ಜನ ಹೋಗ್ತಾರೆ ಅಂತ ಗೊತ್ತಾಯ್ತು ಆಮೇಲೆ ಒಂದು ದಿನ ಬೆಳಗ್ಗೆ ಶೇಷಾದ್ರಿ ಅಯ್ಯರವರು ನರಹರಿ ರಾಯರ ಮನೆಗೆ ದಯಮಾಡಿಸಿದರು ದಿವಾನ್ರಾಗಿದ್ದವರು ಜಜ್ ಮನೆಗೆ ಬಂದರು ಅವರ ಮನೆ ಇದ್ದದ್ದು ಕೋಟೆಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇರುವ ಜಾಗದ ಪೂರ್ವಕ್ಕೆ ದಿವಾನರು ತಮ್ಮ ಮನೆಗೆ ದಯಮಾಡಿದರೆಂದು ನರಹರಿ ರಾಯರಿಗೆ ಒಂದು ಕಡೆ ಸಂತೋಷ ಒಂದು ಕಡೆ ಆಶ್ಚರ್ಯ ಮನೆಗೆ ದಿವಾನ್ರು ಬಂದರೆ ಆಶ್ಚರ್ಯರಾಗಲ್ವಾ ಸಂತೋಷ ಆಯಿತು ಶೇಷಾದ್ರಿ ತಮ್ಮ ಉದ್ದೇಶದ ವಿಷಯವನ್ನು ಹೇಳೋದು ಸಂಕೋಚ ಹೇಗೆ ಹೇಳೋದು ಇವರಿಗೆ ಮರರಿ ರಾಯರಿಗೆ ಅಂತ ಕುಶಲ ಪ್ರಶ್ನೆಗಳಾದ ಬಳಿಕ ಶೇಷಾದ್ರಯ್ಯರವರು ಹೇಳಿದರು ಇದನ್ನು ಎಷ್ಟು ಮಾತು ಚಂದ ಅಂದರೆ ಉನ್ನತ ಸ್ಥಾನದಲ್ಲಿ ಇರೋರು ಇನ್ನೊಬ್ಬರು ಮರ್ಯಾದೆ ಕೊಟ್ಟು ಮಾತಾಡಿಸುವಂಥ ರೀತಿ ಹೇಗಿತ್ತು ಅಂತ ಅವರನ್ನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಹೇಗಿರುತ್ತೆ ಅಂದರೆ ಇನ್ನೊಬ್ಬರು ತಪ್ಪು ಮಾಡಿದರೆ ಅವ್ರನ್ನ ಕೆಳಗೆ ಹಾಕಿಬಿಟ್ಟು ತಪ್ಪು ಮಾಡಿದ್ದೀರಿ ನೀವು ಅಂತ ಕಣ್ಣಲ್ಲಿ ಬಟ್ಟೆ ಚುಚ್ಚಿ ಹೇಳುವಂಥ ಮಾತು ಇಲ್ಲಿ ತಪ್ಪು ಆಗಿದೆ ಅಂತ ಗೊತ್ತಾದಾಗ ದಿವಾನ್ರು ಸ್ವತಃ ಅವರೇ ಮನೆಗೆ ಹೋಗ್ಬಿಟ್ಟು ಅದನ್ನು ಹೇಗೆ ಸೂಕ್ಷ್ಮವಾಗಿ ಪ್ರಸ್ತಾಪನೆ ಮಾಡ್ತಾರೆ ನೋಡಿ ಮಾಡುವಂಥ ರೀತಿ ಇದು ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥದ್ದು ಅದಕ್ಕೆ ಹೇಳ್ತಿರ್ತೀನಿ ದೇರ್ ಆರ್ ಟು ಕ್ವಾಲಿಟೀಸ್ ಒನ್ ಈಸ್ ಟು ರಿಯಾಕ್ಟ್ ಆ್ಯಂಡ್ ಅದರ್ ಈಸ್ ಟು ರೆಸ್ಪಾಂಡ್ ಅಂತ ರಿಯಾಕ್ಟ್ ಅಂದರೆ ಅವ್ರು ಹೇಳಿದ ತಕ್ಷಣ ವಾಪಸ್ ಕೊಟ್ಬಿಡೋದು ಯಾರೋ ನಾನು ಮೂರ್ಖಂದು ನೀನು ಮೂರ್ಖ ಅಂದ್ಬಿಟ್ಟೆ ನಾನು ರಿಯಾಕ್ಟ್ ಆಯಿತು ಅದಕ್ಕೆ ಉನ್ನತ ಸ್ಥಾನದಲ್ಲಿದ್ದವರಿಗೆ ರಿಯಾಕ್ಟಿಬಲ್ ಪೀಪಲ್ ಅನ್ನೋಲ್ಲ ರೆಸ್ಪಾನ್ಸಿಬಲ್ ಪೀಪಲ್ ಅಂತಾರೆ ಅವರಿಗೆ ತಕ್ಷಣ ಏನು ಪ್ರತಿಕ್ರಿಯೆ ಕೊಡದೇನೆ ಅದನ್ನು ಹೇಗೆ ಕೊಡಬೇಕೋ ಆ ರೀತಿಯಲ್ಲೇ ಹೇಳುವಂಥ ಶಕ್ತಿ ಅವ್ರಿಗಿರ್ತದೆ ಇಲ್ಲಿ ಹೇಳೋ ರೀತಿ ನೋಡಿ ಪ್ರತಿಯೊಂದು ಮಾತನ್ನು ಗಮನಿಸಿ ಅಯ್ಯರ್ ಹೇಳಿರುವಂಥ ಮಾತು ರಾಯರೇ ನಾನು ಹೇಳಬೇಕೆಂದು ವಿಷಯ ನಿಮ್ಮ ಅಂತರಂಗ ಜೀವನಕ್ಕೆ ಸಂಬಂಧಿಸಿದ್ದು ಅದರಲ್ಲಿ ನನಗೆ ಯಾವ ಅಧಿಕಾರವೂ ಸಲ್ಲದು ನಾನು ಆ ಮಾತಿಗೆ ಬರುವುದು ಅಧಿಕ ಪ್ರಸಂಗತನವಾಗುತ್ತದೆ ಇಷ್ಟರ ಮೇಲೆ ತಾವು ಪ್ರಾಜ್ಞರು ವಿನಯಶೀಲರು ಧರ್ಮಾಧರ್ಮ ವಿವೇಕವುಳ್ಳವರು ಆದರೆ ಪ್ರಜೆಯ ಮನಸ್ಸನ್ನು ತಿಳಿದು ನಡೆಯಬೇಕಾದದ್ದು ನನ್ನ ಕರ್ತವ್ಯ ನೀವು ಸ್ವಂತ ವಿಷಯ ಕೂಡ ನಾನು ಮಾಡಬೇಕಾದ ನನ್ನ ಕರ್ತವ್ಯ ಸರ್ಕಾರವು ಜನರ ಮನಸ್ಸಿನಲ್ಲಿ ಮಣ್ಣೆ ಪಡೆದಿರಬೇಕು ಜನ ಸರ್ಕಾರಕ್ಕೆ ಕೊಡುವ ಗೌರವವನ್ನು ಕಾಪಾಡಬೇಕಾದದ್ದು ನನ್ನ ಕರ್ತವ್ಯ ಆದ್ದರಿಂದ ನಾನು ಒಂದು ವಿಜ್ಞಾಪನೆ ಮಾಡಿಕೊಳ್ಳ ಬಂದಿದ್ದೇನೆ ನಾನು ದುಡುಕಿ ಇರುವುದಾದರೆ ತಾವು ಸ್ನೇಹದಿಂದ ಕ್ಷಮಿಸಬೇಕು ದಿವಾನ್ರು ಹೇಳುವಂಥ ಮಾತು ಅದಕ್ಕೆ ಉತ್ತರವಾಗಿ ನರಹರಿ ರಾಯರು ಹೇಳಿದರು ನೋಡಿ ಸಂಸ್ಕೃತಿ ಹೇಗಿರುತ್ತೆ ಒಂದಕ್ಕೊಂದು ಅವರಳಿದಂತೆ ತಾವು ಇಷ್ಟು ಹೇಳುವುದು ಅನಾವಶ್ಯಕ ಯಾವುದು ಕರ್ತವ್ಯವೋ ಅದು ನನಗೂ ಕರ್ತವ್ಯ ಸಂಗತಿ ಅಪ್ಪಣೆ ಆಗಬೇಕು ನೇರ ಮಾತು ನೇರ ನಡೆ ಅಂತೂ ಇದು ಅದಕ್ಕೆ ಶೇಷಾದ್ರಿ ಹೇಳಿದ್ದ ಹೇಗಿದೆ ನೋಡಿ ನೀವು ಸಂಜೆ ಹೈಕೋರ್ಟ್ನಿಂದ ಮನೆಗೆ ಹಿಂದಿರುಗುವಾಗ ನಾಗರತ್ನಮ್ಮನವರ ಮನೆ ಸಮೀಪಿಸಿದ ಕೂಡಲೇ ಕೋಚಿನ ಮೇಲೆ ಸಾರಥಿಯ ಪಕ್ಕದಲ್ಲಿ ಕುಳಿತಿರುವ ಜವಾನನು ತನ್ನ ಕೈಯಲ್ಲಿರುವ ಬೆಳ್ಳಿಯ ಹಿಡಿಯ ಕೋಲನ್ನು ಕೆಳಗಿರಿಸಿಬಿಡುವಂತೆ ಅಪ್ಪಣೆ ಆಗಬೇಕು ಹೋಗಬೇಡ ಅಂತ ಹೇಳಿಲ್ಲ ಈ ಜಜ್ ಹೋಗಬೇಕಾದ್ರೆ ಕೋಚ್ ಸಾರಥಿ ಇದ್ದಾನೆ ಸಾರಥಿ ಪಕ್ಕದಲ್ಲಿ ಒಬ್ಬ ಶಿಷ್ಯ ಜವಾನಿರ್ತಾನೆ ಅವನ ಕೈಯಲ್ಲಿ ಬೆಳ್ಳಿ ಹಿಡಿಯಿರುವಂಥ ಒಂದು ಕೋಲಿದೆ ಅದು ಅಧಿಕಾರದ ಲಾಂಛನ ಅದು ಅವನು ಹಾಗೆ ಹಿಡ್ಕೊಂಡು ಕೂತಿರ್ತಿದ್ದ ಅದಕ್ಕೆ ಅವ್ರು ಹೇಳೋದು ಅಪೇಕ್ಷೆ ಏನು ಗೊತ್ತಾ ಅದು ಸಾರಥಿಯ ಪಕ್ಕದಲ್ಲಿರುವ ಜವಾನನು ತನ್ನ ಕೈಯಲ್ಲಿರುವ ಬೆಳ್ಳಿಯ ಹಿಡಿಯ ಕೋಲನ್ನು ಕೆಳಗಿರಿಸಿಬಿಡುವಂತೆ ಅಪ್ಪಣೆ ಆಗಬೇಕು ಆ ಕೋಲು ಅಧಿಕಾರದ ಲಾಂಛನ ಅದನ್ನು ನೋಡಿದ ಜನ ಇದು ಜಡ್ಜಿಗಳು ಒಲಿದಿರು ಒಲಿದಿರುವ ಸ್ಥಳ ಎಂದು ಭ್ರಾಂತಿ ಪಟ್ಟಾರು ಎಷ್ಟು ವೈಯಕ್ತಿಕವಾದದ್ದನ್ನು ಅಧಿಕಾರದಿಂದ ಬೇರ್ಪಡಿಸುವಂಥ ರೀತಿ ಹೇಗಿದೆ ನೋಡಿ ನೀನು ವೈಯಕ್ತಿಕವಾಗಿ ಹೋಗೋದಕ್ಕೆ ನಮಗೇನು ತೊಂದರೆ ಇಲ್ಲ ಹೋಗು ಆದರೆ ಅಧಿಕಾರ ಲಾಂಛನವಾದ ಕೋಲನ್ನು ಮಾತ್ರ ಕೆಳಗಿಡೋ ಕೇಳು ಕೋಲ್ ಹಿಂಗಿದ್ರೆ ಅಧಿಕಾರದಲ್ಲಿ ಇದ್ದಾಗ ಹೋದರು ಅಂತಾಗತ್ತೆ ಅಧಿಕಾರಿ ಹೋಗೋದಕ್ಕೂ ಬೇರೆ ನರ್ಹರಿ ರಾಯರ್ ಹೋಗೋದಕ್ಕೂ ಬೇರೆ ಎಷ್ಟು ಸೂಕ್ಷ್ಮ ಇದೆ ನೋಡಿ ನರಹರಿ ರಾಯರು ಏನಾದರೂ ಮಾಡಿಕೊಳ್ಳಿ ವೈಯಕ್ತಿಕ ಅಂತರಂಗದ ವಿಷಯ ಅವ್ರದ್ದು ಆದರೆ ಜಡ್ಜ್ ನರಹರಿ ರಾಯರು ಹೋಗಬಾರ್ದು ಅದಕ್ಕೆ ನೀವು ಒಳಗೆ ಹೋಗಬೇಕಾದರೆ ಜವಾನನ ಹೇಳಿ ಆ ಕೋಲನ್ನು ಕೆಳಗೆಲ್ಲಿಸು ಹಾಗೆ ಅಪ್ಪಣೆ ಮಾಡಬೇಕು ಅಂತ ಅಷ್ಟೇ ಕೇಳಿದ್ದವರು ನರಹರಿ ರಾಯರ್ ರಿಯಾಕ್ಷನ್ ಹೇಗಿದೆ ನೋಡಿ ಈ ಮಾತನ್ನು ಕೇಳಿದ ಕೂಡಲೇ ನರಹರಿ ರಾಯರು ಮೇಲಕ್ಕೆದ್ದು ತಾವು ಹೇಳಿದ್ದು ಸರಿಯಾದ ಮಾತು ಇದುವರೆಗೂ ಅಜಾಗ್ರತೆಯಿಂದ ತಪ್ಪು ನಡೆಯಿತು ಈ ಕೂಡಲೇ ಅದನ್ನು ಸರಿಪಡಿಸುತ್ತೇನೆ ಈ ಹೊತ್ತು ತಾವು ನನಗೆ ದೊಡ್ಡ ಉಪಕಾರ ಮಾಡಿದ್ದೀರಿ ತಮ್ಮಿಂದ ನಾನು ಕರ್ತವ್ಯ ಜಾಗರೂಕನಾದೆ ಇದುವರೆಗೆ ನಡೆದದ್ದನ್ನು ಮಾಫ್ ಮಾಡಬೇಕು ಎಂದು ಹೇಳಿ ಬೀಳ್ಕೊಟ್ರು ನೋಡಿ ಇಬ್ಬರು ಸುಸಂಸ್ಕೃತರು ಅದಕ್ಕೆ ಹೇಳ್ತಾರೆ ಇಬ್ಬರು ಜಗ ಜ್ಞಾನ ಜ್ಞಾನವಂತರು ಇಬ್ಬರು ಜ್ಞಾನಿಗಳು ಜಗಳಾಡಿದ್ರು ಚೆಂದ ಅಂತ ಅವ್ರ ಸಂವಾದ ಹೇಗಿದೆ ನೋಡಿ ಒಬ್ಬರಿಗೊಬ್ಬರು ಸಮಾನರಾಗಿ ನಿಂತ್ಕೊಂಡಿದ್ದಾರೆ ಸಂಸ್ಕೃತಿ ಮಾತಾಡೋ ರೀತಿಯಲ್ಲಿ ಹೇಗೆ ಅವರು ಎಷ್ಟು ಸುಲಭ ಎಷ್ಟು ಸಂಕೋಚವಾಗಿದ್ದಕೊಂಡು ಇವ್ರ ಮನಸ್ಸನ್ನು ಹೇಳಿದ್ರು ಮುಟ್ಟಿ ಹೇಳಿದ್ರು ಹೀಗೆ ಮಾಡಬೇಡಿ ಸರಿಯಲ್ಲ ಅಂತ ಹೇಳೋದು ಸರಿಯಲ್ಲ ಅಂತ ಒಂದು ಪದ ಕೊಡೋಪಿಸಲಿಲ್ಲ ಅವರು ಆ ಕೋಲನ್ನು ಮಾತ್ರ ಕೆಳಗಿಡುವಂಗೆ ಹೇಳಿಬಿಡಿ ಅಧಿಕಾರ ಲಾಂಛನ ಇದ್ದಾಗ ಹೋಗೋದು ಬೇಡ ಅಂತ ಇವು ತಕ್ಷಣ ಮಾಫ್ ಮಾಡಬೇಕು ತಪ್ಪಾಯಿತು ನಂದು ಕರ್ತವ್ಯ ಜಾಗರೂಕನಾದೆ ಅಂತ ಒಪ್ಕೋತಾರೆ ಇಂಥವ್ರು ಇನ್ನು ಆಶ್ರಯ ಪಡ್ಕೊಂಡಂಥ ನಾಗರತ್ನಮನ ಬಗ್ಗೆ ಹೇಳ್ತಾರೆ ಆಕೆ ಹೇಗಿದ್ದು ಆಕೆ ನೋಡಿ ಜಿಯ ಚೈತನ್ಯ ಎಷ್ಟು ದೊಡ್ಡದು ಆಕೆಯನ್ನು ಡಿ ವಿಜಿ ನಾನು ಕಡೇ ಸಾರಿ ಕಂಡದ್ದು ಅರ್ಕಾಟ್ ರಾಮಸ್ವಾಮಿ ಮೊದಲು ಯಾರವರು ದಿವಾನರಾಗಿದ್ದಾಗ ಆಗ ಆಕೆ ಬೆಂಗಳೂರಿಗೆ ಬಂದದ್ದು ದಯವಿಟ್ಟು ಗಮನಿಸಬೇಕಾದ್ದು ನರ್ತಕಿ ಆಗಿದ್ದವಳು ತನ್ನ ಜೀವನ ನಡೆಸಿದಂಥವಳು ಆಕೆ ಬಂದದ್ದು ಏದಕ್ಕೆ ಒಂದು ಧರ್ಮ ಕಾರ್ಯಕ್ಕೆ ಸಹಾಯ ಸಂಪಾದಿಸುವುದಕ್ಕಾಗಿ ಆಕೆ ವೈಯಕ್ತಿಕ ಜೀವನ ಕಡೆಯ ದಿನಗಳಲ್ಲಿ ಸಂತೋಷಕರವಾಗಿರಲಿಲ್ಲ ಇದ್ದ ಒಂದೆರಡು ಮಕ್ಕಳು ತೀರಿಕೊಂಡಿದ್ದವು ಸಾಕಿಕೊಂಡಿದ್ದ ಒಂದು ಮಗುವು ಹೋಯಿತು ಭಾಗವತದಲ್ಲಿ ಹೇಳುವಂತೆ ಭಗವಂತನು ಯಾರಲ್ಲಿ ಅನುಗ್ರಹ ಮಾಡಬೇಕೆಂದಿರುತ್ತಾನೋ ಅವರಿಗೆ ಕಷ್ಟ ನೀಡುತ್ತಾನೆ ಎಷ್ಟ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಮ್ ಹರಾಮಿ ಹಮ್ಮ ಎಲ್ಲ ಕಿತ್ಕೊಂಡ್ಬಿಡ್ತೇನೆ ಅವ್ರದ್ದು ಒಂದು ಹಾಗೆ ಶ್ರೀರಾಮ ಪಾದಾರವಿಂದದ ವಿನಃ ಮತ್ತೆಲ್ಲಿಯೂ ತನಗೆ ಸುಖಶಾಂತಿಗಳು ಲಭ್ಯವಿಲ್ಲ ಎಂದು ಆಕೆ ಮನಗಂಡಳು ನೋಡಿ ಆಕೆಗೆ ಅನುಸ್ತು ಇನ್ಯಾವುದೂ ಪ್ರಯೋಜನ ಇಲ್ಲ ಅಂತ ತಾನು ಸಂಪಾದಿಸಿದ್ದ ಹಣವೂ ಕೀರ್ತಿಯು ತ್ಯಾಗರಾಜರ ಮಹಿಮೆಯಿಂದ ಬಂದವು ಆದ್ದರಿಂದ ತನ್ನ ಸರ್ವಸ್ವವನ್ನು ತನ್ನ ಗುರುಸ್ವಾಮಿಯಾದ ತ್ಯಾಗರಾಜರಿಗೂ ತ್ಯಾಗರಾಜರ ಇಷ್ಟದೈವವಾದ ರಾಮಚಂದ್ರನೂ ಸಮರ್ಪಿಸಬೇಕೆಂದು ನಿಶ್ಚಯ ಮಾಡಿಕೊಂಡಳು ಆ ಮನಸ್ಸು ಹೇಗಿದೆ ನೋಡಿ ಆಕೆ ಸುಸಂಸ್ಕೃತವಾದ ಮನಸ್ಸು ಅಂತ ಮನಸು ಈ ನಿಶ್ಚಯಕ್ಕೆ ಬಂದ ಮೇಲೆ ಒಂದು ರಾತ್ರಿ ಆಕೆಗೆ ತ್ಯಾಗರಾಜರ ಸಮಾಧಿ ಸ್ಥಳದ ದೃಶ್ಯವು ಕನಸಿನಲ್ಲಿ ತೋರಿತಂತೆ ಕನಸಲ್ಲಿ ತೋರಿತು ಮಾರನೇ ದಿನವೇ ಆಕೆ ತ್ಯಾಗರಾಜರ ಸಮಾಧಿ ಸ್ಥಳವಾದ ತಿರುವಾಯೂರಿಗೆ ಹೋಗಿ ಅಲ್ಲಿ ಒಬ್ಬಿಬ್ಬರು ಸ್ನೇಹಿತರೊಡನೆ ಸ್ಮಶಾನದಲ್ಲೆಲ್ಲ ಹುಡುಕಿ ಸಮಾಧಿಯನ್ನು ಗೊತ್ತು ಮಾಡಿಕೊಂಡಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಂಡು ಬೇಕಾದ ಜನಸಹಾಯವನ್ನು ಸಂಪಾದಿಸಿ ಸಮಾಧಿ ಸ್ಥಳದಲ್ಲಿ ಶ್ರೀ ಸೀತಾರಾಮ ದೇವಾಲಯವನ್ನು ಕಟ್ಟಿಸಿ ತನ್ನ ಸರ್ವಸ್ವವನ್ನು ಅದಕ್ಕೆ ಧಾರಿಯರೆದಳು ನೋಡಿ ಎಲ್ಲಿ ಚೈತನ್ಯ ಹೇಗೆ ಬರ್ತದೆ ಅಂತ ಮದ್ರಾಸಿನ ಸಾಹುಕಾರ ಪೇಟಿಯಲ್ಲಿ ತಾನು ತನಗಾಗಿ ಕಟ್ಟಿಸಿಕೊಂಡಿದ್ದ ಮನೆಯನ್ನು ಮಾರಿ ಆ ಉತ್ಪತ್ತಿಯನ್ನೆಲ್ಲ ತಿರುವಾಯೂರ ಕಾರ್ಯಕ್ಕಾಗಿ ವಿನಿಯೋಗಿಸಿದಳು ಸುಮಾರು ಆ ಕಾಲದಲ್ಲಿ ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಬಂತೆಂದು ನನ್ನ ಜ್ಞಾಪಕ ಆ ಕಾಲಕ್ಕೆ ಮೂವತ್ತು ಸಾವಿರ ರೂಪಾಯಿ ಲಕ್ಷಕ್ಕಿಂತ ಹೆಚ್ಚಾಗ್ಬೋದೇನು ಅದರ ಜೊತೆಗೆ ತನ್ನಲ್ಲಿದ್ದ ಚಿನ್ನ ಬೆಳ್ಳಿ ರತ್ನಾಭರಗಳನ್ನೆಲ್ಲ ಮಾರಿದಳು ಈ ಉದ್ದೇಶಕ್ಕಾಗಿ ಕೆಲ ದಿನಗಳಾದ ಮೇಲೆ ಡಿವಿಜಿ ವಿ ಜಿ ನೆನೆಸ್ಕೋತಾರೆ ಆಕೆ ಭೇಟಿಯಾದದ್ದು ಕೊನೆ ಸಲ ಭೇಟಿಯಾದದ್ದನ್ನು ಒಂದು ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆಗೆ ನಾನು ಅವರಲ್ಲಿಗೆ ಹೋದೆ ಆಕೆ ಹಾಸಿಗೆ ಮೇಲೆ ಮಲಗಿ ಮುಲುಗುತ್ತಿದ್ದಳು ನಾನು ಹೋಗಿ ಏನಮ್ಮ ಎಂದು ಕೂಗುತ್ತಲೇ ಕಣ್ಣು ಬಿಟ್ಟು ನೋಡಿ ಮೈಯಲ್ಲಿ ಸ್ವಸ್ಥವಿಲ್ಲಪ್ಪ ಎಂದು ಹೇಳುತ್ತಾ ಅಲ್ಲೇ ಕುಳಿತುಕೊಂಡರು ನಾನು ಹೊರಡುತ್ತೇನೆ ಎಂದೆ ಬೇಡ ನಿಮ್ಮ ಮುಂದೆ ಕೊಂಚೆ ಈ ಜಾಡ್ಡ ಮರಿಯುತ್ತದೆ ಎಂದರು ಆಕೆ ಹುಷಾರಿಲ್ಲ ತುಂಬ ಹುಷಾರದಾಗ ಹೋಗಿದ್ದಾರೆ ಇವರು ಆಕೆ ಮಾತು ಹೇಗಿದೆ ನೋಡಿ ಮಾತು ನಾಟ್ಯ ಕಲೆಯ ಬಗ್ಗೆ ತಿರುಗಿತು ಪ್ರಾಸ್ತಾವಿಕವಾಗಿ ಹಳೆಯ ಸಂಪ್ರದಾಯದ ನಾಟ್ಯವನ್ನು ಕುರಿತು ಪ್ರಶ್ನೆ ಎತ್ತಿದೆ ಆಕೆ ಈ ಮುದುಕಿ ಅದನ್ನು ಹೇಗೆ ತೋರಿಸುವುದು ಕೂತು ಹಾಗೆ ಆದಷ್ಟು ತೋರಿಸುತ್ತೇನೆ ಎಂದು ಹೇಳಿ ತಲೆಗೆ ಸುತ್ತಿದ್ದ ಬಟ್ಟೆಯನ್ನು ತೆಗೆದು ಹೊದ್ದಿದ್ದ ಕಂಬಳಿಯನ್ನು ದೂರ ತಳ್ಳಿ ಕೈ ಮುಗಿದು ಕುಳಿತು ರಾಗಾಲಾಪನೆಗೆ ಆರಂಭಿಸಿದರು ಇದನ್ನು ನನಗೆ ಭಾಳ ಅದ್ಭುತ ಅನಿಸುತ್ತೆ ನಾವು ಯಾವಾಗಲೂ ಒದ್ದಾಡ್ತೇವೆ ಹುಷಾರಿಲ್ಲ ಹುಷಾರಿಲ್ಲ ಹುಷಾರಿಲ್ಲ ಅಂತ ಒದ್ದಾಡ್ತೇವೆ ಮನಸ್ಸು ಅದ್ರ ಕಡೆಯೇ ಇದ್ದರೆ ಬರೀ ಹುಷಾರಿಲ್ಲಾನೇ ಅನಿಸುತ್ತೆ ಒಂದು ಚೂರು ಬೇರೆ ಕಡೆ ಹಾಕಿದರೆ ಜಾಡ್ಡೆ ಮರೆತು ಹೋಗ್ತದೆ ಇದನ್ನು ಮನುಷ್ಯ ಅದ್ಭುತವಾಗಿ ಹೇಳ್ತಾನೆ ತಾವು ಕೇಳಿರಬೇಕು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಬರೆದಿದ್ದಾನ ಅವನು ನಾರ್ಮನ್ ವಿನ್ಸೆಂಟ್ ಪಿ ಇಲ್ಲ ಅನ್ನೋ ಬರೀತಾನೆ ಪುಸ್ತಕ ಅವನದರಲ್ಲೊಂದು ಕತೆ ಬರೀತಾನ ಅಣ್ಣ ಇನ್ಸಿಡೆಂಟ್ ಅವನಿಗೆ ಆದದ್ದನ್ನು ಬರೀತಾನೆ ಅದನಿಗೆ ಇದು ತುಂಬ ಪ್ರಸ್ತುತ ಅನಿಸುತ್ತೆ ಈ ವಯಸ್ಸಾದಂಥ ಹೆಣ್ಮಗಳು ನಾಗರತ್ನಮ ಕೂತ್ಕೊಂಡು ರಾಗಾಲಾಪನೆ ಮಾಡಿ ಹೇಗೆ ಮುಂದೆ ಹೇಳಿದರು ಅನ್ನೋದನ್ನು ಡಿ ಹೇಳ್ತಾರೆ ಇದೇ ಥರ ಪ್ರಸಂಗ ಹಂಗಾಗ್ತದೆ ಮಿನ್ಸೆಂಡ್ ಪೀಲ್ಗೆ ಆಗ್ತದೆ ಅವನು ಪ್ರೀಸ್ಟ್ ಪಾದ್ರಿ ಅವನು ಅವನಿಗೆ ಸಮುದ್ರ ಪ್ರವಾಸ ಆಗೋಲ್ಲ ಸಮುದ್ರ ಪ್ರವಾಸ ತಕ್ಷಣ ಅವನಿಗೆ ವಾಂತಿ ಶುರು ಆಗ್ಬಿಡುತ್ತೆ ಸಿಕ್ನೆಸ್ ಅಂತಾಗುತ್ತೆಲ್ಲ ಆಗುತ್ತೆ ಒಂದು ಸಲ ವಿಮಾನ ಕ್ಯಾನ್ಸಲ್ ಆಯಿತು ಹೋಗಲೇಬೇಕಾಯ್ತು ಹಡಗಿಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು ದುರ್ದೈವಕ್ಕೆ ಜೋರಾಗಿ ಬಿರುಗಾಳೆ ಬೀಸ್ತಾಯಿದೆ ಈ ಬೋಟಲ್ಲಿ ಕೂತ್ಕೊಂಡಾಗ ತಾವು ಗೊತ್ತಿರಬೇಕು ಕ್ಯಾಬಿನ್ಸ್ ಇರುತ್ತದೆ ಅವ್ರು ಕೆಳಗಿನ ಕ್ಯಾಬಿನ್ ಆರಿಸ್ಕೊಂಡಿದ್ದಾರೆ ಕಾರಣ ಇಷ್ಟೇ ಮೇಲೆ ಹೋದಷ್ಟು ಹೈದಾಟ ಜಾಸ್ತಿ ಆಗ್ತದೆ ಕೆಳಗೆ ಇದ್ದರೆ ವಾಸಿ ಅಂತ ಕ್ಯಾಬಿನ್ ತೊಗೊಂಡು ಆ ಸ್ಮೆಲ್ಲಿಂಗ್ ಸಾಲ್ಟ್ ಅಂತೆಲ್ಲ ಇರುತ್ತೆ ವಾಸನೆ ಹಿಡ್ಕೊಳ್ಳೋದು ಅಂಥದ್ದು ಹಿಡ್ಕೊಂಡು ಕಿವಿ ಹಿಡ್ಕೊಂಡು ಗಟ್ಟೆ ಕೂತಿದ್ದಾರೆ ಅವರು ಆ ಹಡಗಲ್ಲಾಡ್ತಾಯಿದೆ ಹೇಗೆ ಹೇಗೆ ಗಾಳಿಗೆ ಅವರು ಸುಮ್ಮನೆ ಕೂತರ ಸಾಕಾಗಿದೆ ಅವತ್ತೇವೋ ಹುಡುಗ ಬಂದಂತೆ ಒಳಗಡೆ ಕೆಳಗೆ ಬಂದು ಏನು ಮಾಡ್ತಿದ್ದೀರಿ ಕೆಳಗಡೆ ಇಲ್ಲಿ ಅಂತ ಕೇಳಿದಂತೆ ಇವ್ರಿಗೆ ಮಾತಾಡೋಕೆ ಇಷ್ಟ ಇಲ್ಲ ಇಲ್ಲಪ್ಪ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರಂತೆ ಅವರು ಪ್ರಾರ್ಥನೆ ಏನು ಮಾಡ್ತೀರಿ ಸ್ವಾಮಿ ಮೇಲೆ ಬನ್ನಿ ಅಂತರ್ದಂತೆ ಮೇಲೆ ಹೋಗೋದು ಡೆಕ್ ಮೇಲೆ ಡೆಕ್ ಮೇಲೆ ಭಯ ಬಂದುಬಿಡತ್ತೆ ಬನ್ನಿ ಬನ್ನಿ ಅವ್ನ ಹುಡುಗ ಬಿಡಲೇ ಇಲ್ಲ ಎಳ್ಕೊಂಡು ಮೆಟ್ಲು ಹತ್ಸ್ಕೊಂಡು ಮೇಲೆ ಡೆಕ್ ಮೇಲೆ ಹೋದಂತೆ ಮೇಲೆ ಡೆಕ್ ಇರುತ್ತಲ್ಲ ಹಡಗಿನ ಡೆಕ್ಕು ಅಲ್ಲಿ ಕೈ ಹಿಡ್ಕೊಂಡು ರೇಲಿಂಗ್ ಹಿಡ್ಕೊಂಡು ಹೋದರೆ ಇದು ಹೊಯ್ದಾಡ್ತಾಯಿದೆ ಬೋಟ್ ಗಾಬರಿಯಾಗಿ ಹೋಯ್ತು ಇವರಿಗೆ ಆ ರೇಲಿಂಗ್ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡಿದ್ದ ಹುಡುಗನ ಹಿಡ್ಕೊಂಡಿದ್ದಾನೆ ದೊಡ್ಡದೊಂದು ತೆರೆ ಬರ್ತಾ ಇತ್ತಂತಲ್ಲಿ ದೊಡ್ಡ ತೆರೆ ಬರಬೇಕು ಹುಡುಗಂತೆ ಓ ಹಡಗು ಹುಣ್ತು ಹಡಗೋ ಹೋಯ್ತು ಹಡಗು ಹೋಯ್ತು ಅಂದ್ರಂತೆ ಏನು ಹೋಗಲ್ಲ ನೋಡ್ತಾಯಿರಿ ಅಂದಂತೆ ಆ ದೊಡ್ಡ ತೆರೆ ಬಂದಾಗ ಹಡಗದ್ರ ಮ್ಯಾಲೆ ಹಿಂಗೋಯಿತು ಆದರೆ ಆ ಜೋರಾಗಿ ತೆರೆ ಹೊಡೆದಾಗ ಆ ನೊರೆ ಬರುತ್ತಲ್ಲ ನೀರು ಸಿಡ್ದು ಆ ನೊರೆ ಮುಖಕ್ಕೆ ಸಿಡ್ದಾಗ ಈ ಸೇಸ್ ಐ ಟೇಸ್ಟೆಡ್ ಸಾಲ್ಟ್ ಆನ್ ಮೈ ಲಿಪ್ಸ್ ಅಂತ ತುಟ್ಟಿ ಮೇಲೆ ಉಪ್ಪು ಸಿಕ್ಬಿಡ್ತು ಆ ಥರ ನೀರು ಒಚ್ತಾಯಿತ್ತು ಆ ಗಾಬರಿಯಾಗಿ ಒಂದಾದ್ಮೇಲೆ ಒಂದು ತೆರೆ ಬರ್ತಾ ಇದೆಯಲ್ಲ ಈಗ ಮುಣಗೋಯ್ತು ಆಗ ಮುಣುಗೋಯ್ತು ಮುಣುಗ್ತಾ ಇಲ್ಲ ಅದು ಸ್ವಲ್ಪ ಹೊತ್ತಿಗೆ ಅಭ್ಯಾಸ ಆಯ್ತು ಅವನು ಹೇಳ್ತಾರೆ ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ದಿ ಫ್ಯೂರಿ ಆಫ್ ನೇಚರ್ ಇนิರ್ಗದ ಅದ್ಭುತ ಶಕ್ತಿ ದೈತ್ಯ ಶಕ್ತಿ ಬಗ್ಗೆ ನೋಡತಾ ನೋಡತಾ ನನಗೆ ಆಶ್ಚರ್ಯ ಆಗೋಯ್ತು ಅವಗ ಒಂದು ವಿಚಾರ ಬಂತಂತೆ ಇಷ್ಟ ಗಾಬರಿಯಾಗ್ ನಿಂತಿದ್ದೀನಲ್ಲ ನಾನು ಆ ಕ್ಯಾಪ್ಟನ್ೇ ಗಾಬರಿ ಆಗಲ್ವಾ ಹಾಡು ನಡೆಸೋ ಕ್ಯಾಪ್ಟನ್ ಗಾಬರಿ ಆಗಲ್ವಾ ಹುಡುಗನ ಕೇಳದ್ರಂತೆ where is the captain's cabin ಕ್ಯಾಪ್ಟನ್ ಎಲ್ಲ ಇರ್ತಾನೆ ಅಂತ ಕೇಳದ್ರಂತೆ ಇಟ್ ಇಸ್ देयर ಅಂತ ಹೇಳಿದಾ ಕರ್ಕೊಂಡು ಹೋಗ ನನ್ನ ನೋಡಬೇಕಾ ಕ್ಯಾಪ್ಟನ್ ಏನು ಮಾಡ್ತಿದ್ದಾನೆ ಅವನು ಗಾಬರಿ ಆಗಿರಬೇಕಲ್ಲ ನಿಧಾನಕ್ಕೆ ರೇಲಿಂಗ್ ಹಿಡ್ಕೊಂಡು ಆ ಕ್ಯಾಪ್ಟನ್ ರೂಮ್ ಹತ್ರ ಹೋದರೆ ಆ ಕ್ಯಾಪ್ಟನ್ ಹುಡ್ದ ಸಣ್ಣ ಅವ್ನು ಇನ್ನೂ ಜೋ ಅವರಾಗಿ ಸುಳ್ಳೆ ಹೊಡ್ಕೊಂಡು ಹಾಡ್ಕೊಂಡಿದ್ದಾನ ಅವನು ಹೇಳ್ತಾರೆ ನಾವು ಎರಡು ಸಲ ಆಶ್ಚರ್ಯ ಆಯ್ತು ಈಗ ನನಗೆ ಅಂತ ಒನ್ ಐ ವಾಸ್ ಲಾಸ್ಟ್ ಆ್ಯಟ್ ದಿ ಅಮೇಸ್ಮೆಂಟ್ ದ ನೇಚರ್ಸ್ ಫ್ಯೂರಿ ನೌ ಐ ಆಮ್ ಲಾಸ್ಟ್ ಇನ್ ಅಮೇಝ್ಮೆಂಟ್ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ ಈ ಪುಟ್ಟ ಮನುಷ್ಯ ಕೂತ್ಕೊಂಡು ಅಷ್ಟು ಧೈರ್ಯ ನಡೆಸ್ತಾ ಇದ್ದಾನಲ್ಲ ಧೈರ್ಯದ ಬಗ್ಗೆ ಆ ಭಗವಂತನ ಹೆಸರದ ಬಗ್ಗೆ ಆಶ್ಚರ್ಯ ಆಗಿ ಅಂತ ಹೇಳಿ ಮುಂದೆ ಹೇಳ್ತಾರೆ when i was lost in amazement at these two things i had forgotten my sea sickness ನನಗೆ ತಲೆ ಕೂತ್ಕೊಂಡ್ರೆ ಒಂತಿ ಬರೋದು ಡೆಕ್ ಮೇಲೆ ಇದ್ದೇನೆ ಈ ಎರಡು ಆಶ್ಚರ್ಯಗಳನ್ನು ನೋಡ್ತಾ ಇದ್ದಾಗ ನಾನು ರೋಗಾನಿವಾಸಿ ಹೋಗಿತ್ತು ಅಂತ ಆಗ ಹುಡುಗ ಹೇಳಿದಂತೆ ಅವನು ಹೇಳಿ ಹೇಳಿ ಹುಡುಗನಿಗೆ ಹೇಳಿದಿರಂತೆ ನೋಡಿ ನಾನು ಸೀ ಸಿಕ್ನೆಸ್ ಅನಿಸುತ್ತ ಇಲ್ಲ ನನಗೆ ಅಂತ ಅವನು ಹೆದಂತ ಅದಕ್ಕೆ ಸ್ವಾಮಿ ಕರ್ಕೊಂಡೆ ನನಗೆ ಮ್ಯಾಲಿಮಣ್ಣ ನೀವೇ ತಾನೇ ಕಳಿದ ಭಾನುವಾರ ಚರ್ಚೆಲಿ ಭಾಷಣ ಮಾಡಿದ್ಡೋ ಚರ್ಚೆಲಿ ಭಾಷಣ ಮಾಡಿದ್ರಲ್ಲ ನೀವು ಏನು ಹೇಳಿದ್ರಿ when you shift from self to non self your miseries disappear antu helidre elli varigu nanna baggene cinte martiwo ali misrable aagirthivi nam nanna misery bit innond kade nodadaga nanna misery kammi aagutte adu heltare nanna kashta kammi aagali annodakkosgara adru horagade nodta irbeku nam anta when you shift from self to non self your miseries disappear anta ili ake nodi kashta pat mulugta idru natya shastra bagge maath bandakshna kambali bichu bitu maataadtaareke ಸಭಾಕಲ್ಪ ತರು ಒಂದೇ ವೇದ ಶಾಖೋಪಜೀವಿನಂ ಶಾಸ್ತ್ರ ಪುಷ್ಪ ಸಮಾಯುಕ್ತಂ ವಿದ್ವಭ್ರಮರ ಶೋಭಿತಂ ಅಂತ ಹೇಳಿ ಹಾಡ್ಕೊಳ್ಳೋಕ್ಕೆ ಶುರು ಮಾಡಿದರು ಆಲಾಪನೆ ಮಾಡೋಕ್ಕೆ ಶುರು ಮಾಡಿದರು ಹೀಗೆ ಸಭಾವಂದನ ಮಾಡತಕ್ಕದ್ದು ನಾಟ ರಾಗದಲ್ಲಿ ಪ್ರಾರಂಭಿಸುವುದ ಪದ್ಧತಿ ಆ ಸಂಪ್ರದಾಯ ಏನಂತ ಹೇಳೋಕ್ಕೆ ಶುರು ಮಾಡಿದರು ಇದನ್ನು ಹೇಳಿ ದಯವಿಟ್ಟು ಗಮನಿಸಿ ಒಂದು ಹತ್ತು ನಿಮಿಷ ಅದನ್ನು ಪ್ರದರ್ಶನ ಮಾಡಿದರು ತೊಂಬತ್ತು ವರ್ಷ ಇರಬೇಕು ಅವ್ರಿಗೆ ಮಾಡಿದರು ಮುಂದೆ ನರ್ತನದಲ್ಲಿ ಪೀಠಿಕಾ ಭಾಗಕ್ಕೆ ಅಲರಿಪು ಎಂದು ಹೆಸರು ಅಂದರೆ ಹೂವು ಅರಳುವುದು ಎಂದರ್ಥ ಯಾಕೆ ಹೇಳ್ತಾಳಂತೆ ಹೂ ಅರಳಿದಂತೆ ಸವಿಕರ ಮನಸ್ಸು ಅರಳಬೇಕು ಪದವನ್ನು ಹಾಡಿ ಅಭಿನಯಿಸಿದರೆ ಕಲಾವಂತೆಯ ಮನಸ್ಸು ಅರಳಬೇಕು ಕೇಳುವವರ ಮತ್ತು ನೋಡುಗರ ಮನಸ್ಸು ಅರಳಬೇಕು ಈ ವಿವರಣೆಯಾದ ಮೇಲೆ ಯಾಹಿ ಮಾಧವ ಎಂಬ ಅಷ್ಟಪದಿಯನ್ನು ಪ್ರಶಂಸೆ ಮಾಡಿದೆ ಡಿ ಪ್ರಶಂಸೆ ಮಾಡಿದರಂತೆ ನಾಗರತ್ನಮ್ಮ ಆ ಭಾಗವನ್ನು ಹಿಡಿದು ಅಷ್ಟಪದಿಯನ್ನು ಅಭಿನಯಿಸಿ ತೋರಿಸಿದರು ಹುಷಾರಿಲ್ಲದೆ ಇದ್ದಾಗ ಯಾಹಿ ಎಂಬ ಸಣ್ಣ ಮಾತಿನಲ್ಲಿ ಅಷ್ಟೊಂದು ಭಾವವಿಶೇಷಗಳು ಅಡಗಿವೆ ಎಂಬುದು ನನಗೆ ಅರ್ಥ ಆದದ್ದು ಆಗಲೇ ಭಾವಾಭಿನಯದಲ್ಲಿ ಯಾಹಿ ಅನ್ನೋ ಪದಕ್ಕೆ ಎಷ್ಟು ಅಂತ ತೋರಿಸಿಕೊಟ್ಟಿರಂತೆ ಅವರು ಅದಕ್ಕೆ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಮಹಾಕವಿಯು ಹೇಗೆ ನೂತನ ನಿರ್ಮಾಪಕನೋ ಮಹಾ ಅಭಿನವೇತುಳು ಕೂಡ ಹಾಗೆ ನಿರ್ಮಾಪಕಳಾಗುತ್ತಾಳೆ ಅಭಿನಯು ಒಂದು ರೀತಿಯ ಭಾಷ್ಯ ಅಂತ ಹೇಳ್ತಾರೆ ಆ ನಾಗರತ್ನಮಗೆ ಹಾಸ್ಯ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಇದೆಲ್ಲ ಮಾತು ಮುಗಿದ ಮೇಲೆ ಒಂದು ಮಾತು ಹೇಳಿದ್ರಂತೆ ತಮ್ಮದೇ ವಿಷಯ ಹೇಳ್ಕೊಂಡು ನೋಡಿ ಹುಟ್ಟಿನಲ್ಲಿ ನಾಗರತ್ನ ಆಮೇಲೆ ಭೋಗರತ್ನ ಈಗ ರೋಗರತ್ನ ಆಗಿದ್ದೇನೆ ಅಂತ ಹೇಳಿದರು ದುಃಖದಿಂದ ಹೇಳಿದ ಮಾತು ಹುಟ್ಟಿನಲ್ಲಿ ನಾಗರತ್ನ ಆಮೇಲೆ ಭೋಗರತ್ನ ಈಗ ರೋಗರತ್ನ ಎಂದು ಮಾತು ಮುಗಿಸಿದರು ಅದಕ್ಕೆ ಡಿ ವಿ ಜಿ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಹೇಳಿದೆ ಎರಡನ್ನೂ ಮರೆತು ಬಿಟ್ಟಿರಿ ಎಂದೆ ಏನು ಎಂದರು ಒಂದು ರಾಗರತ್ನ ಇನ್ನೊಂದು ತ್ಯಾಗರತ್ನ ಅಂತ ಎಕ್ಸ್ಪ್ರೆಷನ್ ಹೇಗಿದೆ ನೋಡಿ ಭೋಗ ರೋಗಗಳು ಕ್ಷಣಿಕವಾದವು ನಿಮ್ಮ ರಾಗ ಅದನ್ನು ಕೇಳಿದವರ ಮನಸ್ಸಿನಲ್ಲಿ ಪರಿಣಾಮ ಮಾಡಿ ಅವರ ಜೀವನೋಲ್ಲಾಸದಲ್ಲೂ ಜೀವನೋನ್ನತಿಯಲ್ಲೂ ಚಿರಕಾಲ ಉಳಿದುಕೊಂಡಿರುತ್ತದೆ ಇದು ರಾಗರತ್ನ ನಿಮ್ಮ ತ್ಯಾಗದ ಪ್ರತ್ಯಕ್ಷ ರೂಪವಾದ ತಿರುವಾಯೂರು ಕ್ಷೇತ್ರದ ದೇವತಾ ಮಂದಿರಗಳು ಶಾಶ್ವತವಾಗಿ ನಿಂತಿರುತ್ತದೆ ಇದು ತ್ಯಾಗರತ್ನ ಹೀಗಾಗಿ ಪಂಚರತ್ನ ಅಂತ ಇದನ್ನು ನಾನು ಹೇಳುತ್ತಿರುವಂತೆ ನಾಗರತ್ನ ಹೆಮ್ಮೆ ಪಟ್ಟುಕೊಳ್ಳಿಲ್ಲಾಕೆ ಹೇಳುತ್ತಿರುವಂತೆ ಕೈಮಗಿದು ನಿಮ್ಮ ಈ ಮಾತನ್ನು ನೀವೇ ಇಟ್ಟುಕೊಳ್ಳಿ ಎಂದರು ಇದು ನೋಡಿ ಆ ಜೀವನ ಹೇಗಿರ್ತದೆ ಅಂಥೇಳಿ ಇದು ಒಂದು ಪಾತ್ರ ಇತ್ತು ಇನ್ನೊಂದು ಪಾತ್ರವನ್ನು ಎನಸ್ಕೊಳ್ಳುವಂಥದ್ದು ಡಿ ಬರೆದಿರೋದು ಇದು ತುಂಬ ರಾಗರತ್ನಂಬ ಪಾತ್ರ ತುಂಬ ಸೀರಿಯಸ್ಸಾಗಿ ಮನಸ್ಸಿಗೆ ಮುಟ್ಟುವಂಥ ಹೃದಯಂಗಮಾದಂಥದ್ದು ಇನ್ನೊಂದು ಪಾತ್ರ ಅಚ್ಯುತದಾಸರು ಅಂತ ಅವ್ರು ಬರೀತಾರೆ ಮುಳುಭಾಗಲಲ್ಲಿದ್ದಂಥ ಹರಿಕಥಾ ಹರಿಕಥಾಕಾರರಲ್ಲಿ ಪ್ರಸಿದ್ಧರಾದವರು ಅಚ್ಯುತ ಅಂತ ಶಾಮದಾಸರು ಅಚ್ಯುತ್ ಇಬ್ಬರು ಅಚ್ಯುತ ಬಗ್ಗೆ ಜನ ಹೇಳ್ತಾರೆ ಭಾಳ ತಮಾಷೆ ಆಗಿರುವಂಥ ಪ್ರಸಂಗ ಇದು ಅಚ್ಯುತ ಹಾಗಿದ್ರು ಹೇಗಿದ್ದರು ಅಂತ ಅವರು ವರ್ಣನೆ ಮಾಡ್ತಾರೆ ಅಚ್ಯುತ ದಾಸರನ್ನು ಅಚ್ಚಪ್ಪ ಎಂದು ಕರೆಯುವುದೇ ವಾಡಿ ಇವರು ಬಡಗನಾಡು ಭಾಗವತ ಸಂಪ್ರದಾಯದವರು ಆದರೆ ಅವರಲ್ಲಿ ಮತಾತಿಶಯದ ಹುಚ್ಚು ಎಲ್ಲಷ್ಟು ಇರಲಿಲ್ಲ ಭಾಳ ಒಳ್ಳೆಯದಿದ್ದು ಅವರ ಕುಲವೃತ್ತಿ ಶಾನುಭೋಗಿಕೆ ಕನ್ನಸಂದ್ರವೆಂದ ಗ್ರಾಮಕ್ಕೆ ಅವರು ಶಾನುಭೋಗರು ಅವರಿಗೆ ಸಂಗೀತದ ಪಾಠ ಯಾರಲ್ಲಿ ಆಯಿತೋ ನನಗೆ ತಿಳಿಯೋದು ಆದರೆ ಆ ಸಂಗತಿಯಲ್ಲಿ ವಿಶೇಷವೇನೂ ಇಲ್ಲ ಇದು ನೋಡಿ ಇದನ್ನು ಸಂಸ್ಕೃತಿಯನ್ನು ಹಿಂದಿಡುವಂಥ ಲಕ್ಷಣ ಒಬ್ಬ ವ್ಯಕ್ತಿ ಚಿತ್ರ ಕೊಡ್ತಾ ಕೊಡ್ತಾ ಹಿಂದಿನ ಸಮಗ್ರ ಜೀವನ ಚಿತ್ರ ಕೊಟ್ಕೊಂಡು ಹೋಗ್ತಾರೆ ಹೇಗಿದೆ ಮಾತು ಹೇಗಿದೆ ನೋಡಿ ವಿಶೇಷವೇನೂ ಇಲ್ಲ ಆ ಕಾಲದಲ್ಲಿ ಪ್ರಾಯಶಃ ಎಲ್ಲ ದೊಡ್ಡ ದೊಡ್ಡ ಊರುಗಳಲ್ಲೂ ಸಂಗೀತ ವಿದ್ವಾಂಸರು ಒಬ್ಬರಿಬ್ಬರು ಇರುತ್ತಿದ್ದರು ಸಂಗೀತ ಸಾಹಿತ್ಯ ರಸಿಕರು ಮೂರು ನಾಲ್ಕು ಮಂದಿಯಾದರೂ ಇರದಿದ್ದ ಊರು ಆಗ ಅಪರೂಪ ಸಂಗೀತ ವಾತಾವರಣ ಹೇಗಿತ್ತು ಅಂತ ಹೀಗೆ ಅಚ್ಚಪ್ಪನವರು ತಮ್ಮ ಸುತ್ತಮುತ್ತಲಿನ ವಾತಾವರಣದಿಂದಲೇ ಸಂಗೀತವನ್ನು ಗ್ರಹಿಸಿರಬೇಕು ಅವ್ರ ಕೆಲಸ ಏನಿತ್ತು ಅಂತ ಅವ್ರ ಕೆಲಸ ಏನಪ್ಪ ಅಂದರೆ ಅವರಿಗಿದ್ದ ಮುಖ್ಯ ಉದ್ಯೋಗ ಗರ್ಲ್ಸ್ ಸ್ಕೂಲಿನ ಸಿಂಗಿಂಗ್ ಮಾಸ್ಟರ್ ಕೆಲಸ ಸಿಂಗಿಂಗ್ ಮಾಸ್ಟರ್ ಅಂತೆ ನಾವು ಮ್ಯೂಸಿಕ್ ಟೀಚರ್ ಅಂತೀವಲ್ಲ ಹಾಗೆ ಸಿಂಗಿಂಗ್ ಮಾಸ್ಟರ್ ಕೆಲಸ ಅಂತ ಅವ್ರು ಹೇಗೆ ಮಾಡ್ತಿದ್ದರು ಕೆಲಸ ಅಂತ ಈ ಸಂಗೀತ ಬೋಧನಾ ಕಾರ್ಯವನ್ನು ಅವರು ಉತ್ಸಾಹದಿಂದ ಮಾಡುತ್ತಿದ್ದರೂ ಒಂದೊಂದು ವೇಳೆ ಸ್ಕೂಲ್ ಹೆಡ್ ಮಾಸ್ಟ್ರಿಗೂ ಅಚ್ಚಪ್ಪನವರು ತಕರಾರು ಬರುತ್ತಿತ್ತು ತಕರಾರು ಯಾಕೆ ಬರ್ತಿತ್ತು ಅಂದರೆ ಪಾಠದ ವೇಳಾ ನಿಯಮದ ವಿಷಯದಲ್ಲಿ ತಕರಾರು ಬರೋದು ಇವ್ರು ಹರಿಕತೆ ದಾಸರಿ ಅವರು ಎಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಅಂತ ಹೋಗ್ಬಿಡೋರು ಟೈಮ್ ಟೇಬಲ್ ಏನು ಗತಿ ಇಲ್ಲಿ ಈ ಶಾಲೆ ಒಂದು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಒಂದು ಟೈಮ್ ಟೇಬಲ್ಲು ಒಂದು ಪದ್ಧತಿ ಅಂತಿರುತ್ತೆ ಇವ್ರು ಯಾರಾದರೂ ಕರೆದ್ರೆ ಹೋಗ್ಬಿಡೋರು ಆ ಪಾಠದೇವರೇ ಗತಿ ಹರಿಕತೆ ಮಾಡುವ ಕೆಲಸಕ್ಕಾಗಿ ಅಚ್ಚಪ್ಪನವರು ಆಗಾಗ ಪರ ಸ್ಥಳಕ್ಕೆ ಅವ್ರ ಊರಿನಲ್ಲಿಲ್ಲದಾಗ ತರಗತಿ ನಿರ್ವಾಹ ಮಾಡುವುದು ಹೇಗೆ ಒಂದು ಸಾರಿ ಹೆಡ್ಮಾಸ್ಟ್ರು ಈ ತಕರಾರನ್ನು ಇನ್ಸ್ಪೆಕ್ಟ್ರಿಗೆ ಹೇಳಿಕೊಂಡ್ರು ಇನ್ಸ್ಪೆಕ್ಟರು ಅಚ್ಚಪ್ಪನವರನ್ನು ಕರೆಸಿದರು ಇದು ಹೇಗಿದೆ ನೋಡಿ ಇದು ಹೆಡ್ ಮಾಸ್ಟ್ರು ಕೇಳಿದ್ರು ಕೇಳಲ್ಲ ಇವರು ಇನ್ಸ್ಪೆಕ್ಟರ್ ಸರಿ ಅಂತ ಹೇಳಿದರು ಇನ್ಸ್ಪೆಕ್ಟರ್ ಕರೆಸಿದರು ಇನ್ಸ್ಪೆಕ್ಟರ್ ವಾರ್ನಿಂಗ್ ಕೊಟ್ಟರು ಹೀಗೆ ವೇಳಾಕ್ರಮ ತಪ್ಪುತ್ತಿದ್ದರೆ ನಿಮ್ಮನ್ನು ಶಿಕ್ಷಿಸಬೇಕಾಗುತ್ತದೆ ಅಂತ ಹೇಳಿದರು ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ಅವರು ಅಚ್ಚಪ್ಪನವರು ಹೇಳಿದ್ದು ಸ್ವಾಮಿ ಈ ಕದ್ರಿದಾಸನನ್ನು ಬರ್ತಫ್ ಸಸ್ಪೆಂಡ್ ಮಾಡಿದರೆ ಅದು ಯಾವ ಗ್ಯಾಸೆಟ್ಟಿನಲ್ಲಿ ಬರುತ್ತದೆ ದೊಡ್ಡ ದೊಡ್ಡ ಆಫೀಸರ್ಗಳನ್ನಾದರೂ ಹಾಗೆ ಮಾಡಿದರೆ ಪ್ರಸಿದ್ಧಿ ಬರುತ್ತದೆ ಅಂತಂತೆ ನನ್ನ ಮಾಡಿದರೆ ಗ್ಯಾಸೆಟಲ್ಲಿ ಬರೋಲ್ಲ ದೊಡ್ಡವ್ರ್ ಮಾಡಿ ಗ್ಯಾಸೆಟಲ್ಲಿ ಬರುತ್ತೆ ಅಂತ ಏನಯ್ಯ ಹೀಗೆ ಮಾತನಾಡುತ್ತಿದ್ದೀರಿ ಚಾಕರಿ ಮೇಲೆ ಗಮನವಿಲ್ಲವೆ ಅಂತ ಕೇಳಿದ್ರಂತೆ ಅಧಿಕಾರಿಗಳು ಅದೇ ಒಂದು ತಾನೇ ನೌಕರಿ ತೆಗೆದು ಹಾಕ್ತಾರೆ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತಾರೆ ಚಾಕರಿ ಮೇಲೆ ಗಮನವಿಲ್ಲವೆ ಅಂತ ಕೇಳಿದ್ರಂತೆ ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ಸ್ವಾಮಿ ನನ್ನ ಜೀವನ ಈ ಸೋರೆ ಬುರುಡಿಯಿಂದ ಆಗುತ್ತದೆ ಇಲ್ಲಿ ತಾವು ಕೊಡೋ ಮಹಾ ಸಂಪತ್ತಿಗೋಸ್ಕರ ಈ ಬುರುಡಿಯನ್ನು ಬಿಸಾಕಲೆ ನೀವು ಕೊಡೋ ಮಹಾ ಸಂಪತ್ತಿಗೋಸ್ಕರ ಈ ಬುರುಡೆಯನ್ನು ಬಿಸಾಕಲೆ ಇಷ್ಟರಲ್ಲಿ ಹೆಡ್ ಮಾಸ್ಟ್ರ್ ಚಿಂತೆ ಇವನು ಹೋಗ್ಬಿಟ್ಟು ಇನ್ನೊಬ್ಬ ಮೇಸ್ಟರ್ ಸಿಗಲಿಕ್ಕಿಲ್ಲ ಅಂತ ನಾನೇನು ಇಷ್ಟರಲ್ಲಿ ಹೆಡ್ ಮಾಸ್ಟ್ರೇ ತಾಳ್ಮೆ ತೆಗೆದುಕೊಂಡು ಬಂದು ಸಮಾಧಾನ ಮಾತನಾಡಿದರು ಆಜೆ ಸದ್ಯಕ್ಕೆ ಅದು ಉಪಶಮನವಾಯಿತು ಮುಂದೆ ಏನು ಮಾಡಿದ್ರು ಇವರು ಅಂದರೆ ಅಚ್ಚಪ್ಪನವರಿಗೆ ಅಧಿಕಾರ ಅಟ್ಟಹಾಸಗಳಲ್ಲಿ ಭಯವೂ ಇಲ್ಲ ಗೌರವವೂ ಇಲ್ಲ ಸರ್ಕಾರದ ಕೆಲಸವನ್ನು ಬಿಟ್ಟು ಹರಿಕಥಾ ಕಾಲಕ್ಷೇಪವೊಂದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡ್ರು ಕೆಲಸ ಬಿಟ್ಟರೆ ಬಿಟ್ಟರು ಬೇಡ ಇದು ಅಂಥೇಳಿ ಇಲ್ಲಿ ಎಷ್ಟು ಸಂತೋ ಪ್ರಸಂಗ ಇದು ಅಂದರೆ ತುಂಬ ತುಂಬ ಸಂತೋಷಪಡುವಂಥ ಪ್ರಸಂಗ ಅಚ್ಚಪ್ಪನವರು ಹರಿಕಥೆ ಹೇಗೆ ಮಾಡ್ತಿದ್ರು ಅನ್ನೋದನ್ನು ಡಿ ವಿ ಜಿ ಸೊಗಸಾಗಿ ವರ್ಣನೆ ಮಾಡ್ತಾರೆ ಅಚ್ಚಪ್ಪದ ಹಾಸರ ಕಥನ ಶೈಲಿ ಮನಸ್ಸನ್ನು ಹಿಡಿಬಲ್ಲದ್ದು ಕಥನ ಶೈಲಿ ಭಾಳ ಚೆನ್ನಾಗಿರೋದು ಕಥಾ ಸಂದರ್ಭಕ್ಕೆ ಉಚಿತವಾದ ಮುಖಾಭಿನಯ ನೇತ್ರಾಭಿನಯಗಳು ಸೇರಿದ್ದವು ಅದು ಮಾಡಿದವ್ರ ತಗೋಲ್ಲ ನಾನ್ ವರ್ಬಲ್ ಕಮ್ಯುನಿಕೇಷನ್ ಇಸ್ ಸ್ಟ್ರಾಂಗರ್ ದ್ಯಾನ್ ವರ್ಬಲ್ ಕಮ್ಯುನಿಕೇಷನ್ ಅದೆಲ್ಲ ಬೇಕು ಅದೆಲ್ಲ ಅವರ ಕಂಠಧ್ವನಿ ಕಂಚಿನ ಧ್ವನಿಯಂತೆ ಬಹು ಜನಪ್ರಿಯವಾದದ್ದು ಅವರ ಉಪಕಥೆಗಳು ಬಲು ಸೊಗಸು ಈ ಹರಿಕಥೆ ದಾಸರ ಕಥೆಕ್ಕಿಂತ ಉಪಕಥೆಗಳೇ ಚೆನ್ನಾಗಿರ್ತವೆ ಉಪಕಥೆಗಳು ಇವತ್ತಿನ ಹೆಂಗೆ ನಾಳೆ ಇರೋದಿಲ್ಲ ಸಂದರ್ಭವನ್ನು ಬದಲಾಯಿಸ್ಕೊಂಡು ಬದಲಾಯಿಸ್ ನೋಡಿತಿರ್ತಾರೆ ಸಂದರ್ಭಕ್ಕೆ ತಕ್ಕಂತೆ ಪಾತ್ರಗಳನ್ನು ಕಲ್ಪಿಸಿಕೊಂಡು ನಟನೆ ಮಾಡಿ ಜನರನ್ನು ಮೆಚ್ಚಿಸುವುದು ಅವರಿಗೆ ಸಾಧಿಸಿತ್ತು ಅವರೇ ಸೃಷ್ಟಿಸಿಕ ಉಪಕಥೆಗಳನ್ನು ಕೇಳಿ ಅಂತ ಅವರೇ ಮಾಡಿದ ಉಪಕಥೆಗಳು ಹೇಗಿತ್ತು ಅಂತ ಕೊಡ್ತಾರೆ ಭಾಳ ಚೆನ್ನಾಗಿತ್ತಂತೆ ಅವ್ರು ಹೇಳೋದು ಒಂದು ದಿವಸ ದಾಸರು ನಿತ್ಯ ಯಾತ್ರೆಗೆ ಹೋಗುತ್ತಾ ವಾಡಿಕೆಯಂತೆ ಒಂದು ಮನೆಯ ಮುಂದೆ ನಿಂತು ಹರೇ ಎನ್ನಮಃ ಎಂದರು ಭಿಕ್ಷೆ ಬೆಡಕ್ಕೆ ಹೋಗಿದ್ದಾರೆ ಮನೆ ಮುಂದೆ ನಿಂತು ಹರೇ ಎನ್ನಮಃ ಅಂದ್ರಂತೆ ಉತ್ತರ ಬರಲಿಲ್ಲ ಇನ್ನೂ ಒಂದು ಸಲ ಕೂಗು ಹಾಕಿದರು ಆಗಲೂ ಉತ್ತರದ ಚಿಹ್ನೆ ತೋರಲಿಲ್ಲ ಆಗ ಬಾಗಿಲ ಬಳಿ ನಿಂತು ಕೊಂಕ ನೋಡಿ ಎಷ್ಟಿದೆ ದಾಸರು ಬಹಳ ಇದು ಬರೆದಿರೋದು ನಿವೇಶಿ ಬರೆದಿರೋದು ಆ ಉಪದ್ವಾಪ್ಯತನ ಹ್ಯಾಕ್ ಬರ್ತದೆ ಅಂತ ಅವ್ರು ಹ್ಯಾಕ್ ಕೇಳ್ತಾರೆ ಅಂದರೆ ಬಾಗಿಲ ಬಳಿ ನಿಂತು ದಾರಿದ್ರಮ್ಯ ಮನ್ಯಾಗೆ ದಾರಿದ್ರ್ಯಮ್ಮ ಮನ್ಯಾಗೆ ಎಂದು ಕೂಗಿದರು ಆಗ ಒಬ್ಬ ಆಕೆ ಕೊಳಗಿನಿಂದ ಬಂದು ಏನು ದಾಸರೇ ನಾನು ದಾರಿದ್ರಮ್ಮ ಏನು ಎಂದು ಕೋಪದಿಂದ ಕೇಳಿದರು ದಾಸರು ಹೇಗೆ ಮಾತು ತಿರುಗಿಸ್ತಾರೆ ಅಂತ ದಾಸರು ಹೇಳಿದರು ಹಾಗುಂಟೆ ತಾಯಿ ನಿಮ್ಮನ್ನು ಯಾರಾದರೂ ಹಾಗೆ ಅಂದರೆ ನಾನು ದಾರಿದ್ದೀರಮ್ಮ ಎಂದು ಕೇಳಿದೆ ಅವಸರದಲ್ಲಿ ಕೇಳಿರಬಹುದು ಅದು ನಿಮಗಿವಿಗೆ ತಪ್ಪು ಕೇಳಿಸಿರ್ಬಹುದು ಅಂಥೇಳಿ ಹಾಡೆ ಹಾಕ್ಬಿಟ್ರು ದಾಸರಾಯರೇ ಹಾಡಿದ್ದಾರೆ ದಾರಿದ್ದರೆ ಚಂದ ಮನೆಗೆ ಆ ದಾರಿದ್ದರೆ ಛಂದ ಕುದುರೆಗೆ ಕಾಸ್ತಾರಿದ್ದರೆ ಛಂದ ಸೈನ್ಯಕ್ಕೆ ಸರ್ದಾರಿದ್ದರೆ ಛಂದ ರಾಯಿಗೆ ಚೋಬ್ದಾರಿದ್ದರೆ ಛಂದ ಚಲುವೆಗೆ ಚಲುವ ಚಲುವುದಾರಿದ್ದರೆ ಛಂದ ಅಂಥೇಳಿಬಿಟ್ಟು ಚಲುವನಿಗೆ ಚಲುವಿ ಹೆಂಡಿತಿಯಾಗಿರ್ಬೇಕಮ್ಮ ಎಲ್ಲಿ ಮಾತು ಎಲ್ಲಿ ನೋಡಿ ಒಟ್ಟು ಕನ್ಫ್ಯೂಸ್ ಮಾಡಿಬಿಡೋದು ನಾನು ಕೇಳಿಬಿಟ್ಟು ದಾರ ಎಂದರೆ ಭಾರ್ಯೆ ಅಂತ ಅರ್ಥ ಮನೆಗೆ ಅದಾರಿದ್ದರೆ ಇರಬೇಕು ದಾರಿದ್ರೆ ವಿಲ್ಲದೇ ಹೋಗಬೇಕು ದಂಡಿಯಾಗಿ ಸಂಪತ್ತಿರಬೇಕು ಅಂತಾರೆ ದಾಸರಾಯರು ನಿಮ್ಮ ಮನಿ ಹಾಂಗದ ತಾಯಿ ಎರಡು ಸೇರಕ್ಕಿ ಬಂತು ಇಷ್ಟು ಹೇಳಿದರು ಸರ್ ಇದು ಕನ್ಫ್ಯೂಸ್ ಮಾಡೋದು ಇದೆಯಲ್ಲ ಏನೋ ಹೇಳೇನು ಕನ್ಫ್ಯೂಸ್ ಮಾಡೋದು ನನ್ನ ಸ್ನೇಹಿತೊಬ್ಬ ಚೆನ್ನಾಗಿ ಹೇಳ್ತಿದ್ದ ಧಾರವಾಡದಲ್ಲಿ ಪ್ರೊಫೆಸರ್ ಇದ್ದರು ತುಂಬ ಬುದ್ಧಿವಂತ ತಮ್ಮ ವಿಷಯದಲ್ಲಿ ಸಾಮಾನ್ಯ ಜ್ಞಾನ ಅಂದರೆ ಸ್ವಲ್ಪ ಕಮ್ಮಿ ಅಂತ ಅನ್ಬೋದು ವ್ಯವಹಾರ ಜ್ಞಾನ ಅಂದರೆ ಸ್ವಲ್ಪ ಕಮ್ಮಿ ಅನ್ನಬೇಕು ಅವರು ತುಂಬ ಕಿಟ್ಲೆ ಮಾಡಿ ಜೋಕ್ ಮಾಡ್ತಾಯಿದ್ದ ಅವನು ಅವನ ಬಗ್ಗೆ ತುಂಬ ಜೋಕ್ ಹೇಳ್ತಿದ್ದ ಈ ಪ್ರೊಫೆಸರ್ ಹೀಗಿದ್ದಾರೆ ಹಾಗಿದ್ದಾರೆ ಅಂತ ಅವ್ರು ಯಾರೋ ಹೇಳಿದ್ರಂತೆ ಏನು ರೀ ನಿಮ್ಮ ಬಗ್ಗೆ ಹಂಗೆಲ್ಲ ಓಪನ್ ಆಗಿ ಜೋಕ್ ಮಾಡ್ತಾನವನು ಅವನು ಸ್ವಲ್ಪ ಹತೋಟಿ ತೊಗೊಂಡ್ಬನ್ನಿ ಮರ್ಯಾದೆ ಹರಾಜು ಮಾಡಿಬಿಡ್ತಾನೆ ನಿಮ್ಮದು ಏನು ಮಾಡಬೇಕು ಅಂತ ಕೇಳಿದ್ರಂತೆ ಏನು ಮಾಡೋದು ಮಾನಹಾನೆ ಕಟ್ಲೆ ಹಾಕಿರಿ ಅವನ ಮೇಲೆ ಅಂದ್ರಂತೆ ಮಾನಹಾನಿ ಕಟ್ಲೆ ಹಾಕೋದ ಹಾಕಲಿಕ್ಕೆ ಬರ್ತದ ಹಾಕ್ಬೋದು ನಿಮ್ಮ ಹೆಸರು ಹೇಳಿ ಹೇಳ್ತಾನಲ್ಲ ಸ್ಟೇಜ್ ಮೇಲೆ ಅವನು ಹಾಕ್ಬೋದು ಅಂದ್ರಂತೆ ನಾನೇನು ಹೆದರೋದಿಲ್ಲ ಅವನು ಹೇಳೇ ಹಾಕ್ತೀನಿ ಅವ್ನ ಮನೆಗೆ ಹೋಗ್ಬಿಟ್ಟು ಪ್ರೊಫೆಸರ್ ಮನೆಗೆ ಹೋದ್ರಂತ ಅವ್ರು ಮನೆಗೆ ಹೋಗ್ಬಿಟ್ಟು ಸ್ವಾಮಿ ಹುಡುಗ ಇದ್ದಾನ ಅಂತವ್ರ ತಂದೆಕ್ಕೆ ಇದ್ರಂತೆ ಏ ಮಲ್ಕೊಂಡಿದ್ದಾನೆ ಎಬ್ಸಿ ಎಬ್ಬಿಸಿದರು ಏನಯ್ಯ ನನ್ನ ಬಗ್ಗೆ ಜೋಕ್ ಹೇಳ್ತೀಯಂತೆ ನೀನು ನಿನ್ನ ಮ್ಯಾಲೆ ಮಾನಹಾನಿ ಕಟ್ಲೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ಅಂದ್ರಂತೆ ಇವನು ಖಂಡಿತ ಹಾಕಿರಿ ಸರ್ ಹಾಕಿಬಿಡಿ ಸರ್ ಅಂದಂತೆ ಯಾಕೋ ಭಯ ಆಗೋದಿಲ್ಲ ನಿನಗೆ ಅಂದ್ರಂತೆ ನನಗೆ ಯಾಕೆ ರೀ ಸರ್ ಭಯ ಆಗಬೇಕು ಭಯ ನಿಮಗಾಗಬೇಕಲ್ಲ ಅನ್ನಂತೆ ಯಾಕೆ ಅಲ್ಲ ಸರ್ ಕಟ್ಲೆ ಹಾಕೋರು ನೀವು ಮಾನ ಹಾನಿ ಹಾಕೋದು ನೀವು ಎರಡನ್ನ ಸಿದ್ಧ ಮಾಡಬೇಕು ಒಂದು ಮಾನ ಇತ್ತು ಅಂತ ಮಾಡಬೇಕು ಈಗ ಹೋಗಿದೆ ಅಂತ ಮಾಡಬೇಕು ಹೋಗಿದೆ ಅನ್ನೋದಕ್ಕೇನು ಕಷ್ಟ ಇಲ್ಲ ಹೇಳ್ಬೋದು ಇತ್ತು ಅಂತ ಹೇಗೆ ಮಾಡ್ತೀರಿ ಅಂತ ಹೇಳಿದಂತೆ ಹೌದಲ್ಲ ಹೇಗೆ ಮಾಡೋದು ಅಂತ ಅವ್ನು ಕೇಳಿದ್ರಂತೆ ಇದು ಕಷ್ಟ ಸರ್ ಮಾಡೋಕ್ಕೆ ಬರೋಲ್ಲ ಅಂದ್ರಂತೆ ಅಂದರೆ ಮಾತಿನ ಚಮತ್ಕಾರ ಇದ್ದಾಗ ಅವ್ನು ಹೇಳಿದಂತೆ ಕಡೆಗೆ ಮೇಷ್ಟು ಸಮಾಧಾನ ಮಾಡಿಕೊಂಡು ನೀನೇನೋ ಭಾಳ ಬುದ್ಧಿವಂತಿಕೆ ಮಾತು ಹೇಳ್ತೀನಿ ಅಂತಲ್ಲ ನೋಡು ನನಗೊಂದು ಹೇಳಂತ ಅದು ಬುದ್ಧಿವಂತಿಕೆ ಮಾತು ಆದರೆ ಸೀರಿಯಸ್ ಆಗಿರ್ಬೇಕು ನಾನು ಪ್ರೊಫೆಸರು ಸಣ್ಣ ಸಣ್ಣ ಜೋಗ ಬೇಡ ನನಗೆ ಸೀರಿಯಸ್ ಆಗಿರುವಂಥದ್ದು ಹೇಳು ಅಂದ್ರಂತ ನಾನು ಹೇಳ್ತೇನೆ ಸರ್ ಬಟ್ ನೀವು ನಗಬೇಕು ಸರ್ ಅಂದ್ ಆಯಿತು ಮಾತುಕತೆ ಆಯಿತು ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಅವರಿಗೆ ಮಾನ ಆನೆ ಕಟ್ಲಿ ಹಾಕೋಕೆ ಬಂದವರು ಶಿಷ್ಯಾಗಿ ಕೂತ್ಕೊಂಡ್ಬಿಟ್ರು ಅವನಿಗೆ ಈ ಮಾತಿನ ಚಮತ್ಕಾರ ಬೇಜಾರು ಮಾಡ್ಕೋಬೇಡಿ ವಿಚಾರ ಮಾಡಿ ಉತ್ತರ ಕೊಡಿ ಸರ್ ಅನ್ನಂತೆ ಏನು ಪ್ರಶ್ನೆ ಸರ್ ನೀವು ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಸರ್ ಅಂತ ಕೇಳಿ ಅಲ್ಲಯ್ಯ ನಾನು ಜೋಕ್ ಕೇಳಿದೆ ಚಪಾತಿ ಕೇಳ್ತೀಯಲ್ಲ ನೀನು ಅಂದರು ಇದು ಜೋಕ್ ಸರ್ ಸೀರಿಯಸ್ ಇಂಟೆಲಿಜೆಂಟ್ ಜೋಕಿದು ಭಾಳ ಬುದ್ಧಿವಂತಿಕೆ ಆಗಿರುವಂಥ ಜೋಕಿದು ವಿಚಾರ ಮಾಡಿ ಉತ್ತರ ಕೊಡಿ ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಪ್ರೊಫೆಸರ್ ವಿಚಾರ ಮಾಡಿ ಹೇಳಿದ್ರಂತೆ ನಿಜ ಹೇಳ ಮೂರು ತಿಂತೆ ಅನ್ಕಣ ಅಂದ್ರಂತೆ ಸರ್ ಅದು ಹ್ಯಾ ಪ್ರೊಫೆಸರ್ ಆದರೂ ಸರ್ ನೀವು ಅಲ್ಲ ಸರ್ ನಾನು ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳಿದ್ದೀನಿ ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಅಂತ ಕೇಳಿದ್ದೀರಿ ಒಂದು ತುತ್ತು ತಿಂದ ಮೇಲೆ ಎರಡನೇ ತುತ್ತು ಹೋಗೋತಿ ಹೊಟ್ಟೆ ಖಾಲಿ ಇರುತ್ತಾ ಸರ್ ಆದ್ದರಿಂದ ದಯಮಾಡಿ ಇನ್ನು ಯಾರಾದರೂ ಕೇಳಿದರೆ ಮೂರು ನಾಲ್ಕು ಅಂತ ಹೇಳಬೇಡಿ ಒಂದು ತುತ್ತು ಅಂತ ಹೇಳಿ ಹೌದಲ್ವೋ ಎಷ್ಟು ಇಂಟೆಲಿಜೆಂಟ್ ಇದೆಯಲ್ಲ ಇದು ಅಂದರು ಸೀದಾ ಕಾಲೇಜಿಗೆ ಬಂದರು ಹೇಳ್ಕೋಬೇಕಲ್ಲ ಇನ್ನು ಮತ್ತೊಬ್ಬರು ಅಂತ ಬುದ್ಧವಂತಿಕಿದ್ದೀನಿ ಅಂತ ಬಂದ ತಕ್ಷಣ ಬೆಲ್ ಮಾಡಿದ್ರಂತೆ ಪ್ರಿನ್ಸಿಪಾಲ್ ಬೇರೆ ಇವರು ಬೆಲ್ ಮಾಡಿದರು ಸ್ಟಾಫ್ ರೂಮಲ್ಲಿ ಯಾರಿದ್ದಾರೆ ಮೇಸ್ಟ್ ಕರೆಯೋ ಅಂದ್ರಂತೆ ಎಂಟೂವರೆ ಇನ್ನೂ ಬೆಳಗ್ಗೆ ಯಾರೂ ಬಂದಿಲ್ಲ ಕಾಲೇಜಿಗೆ ಅಟೆಂಡ್ರು ಹೋದ ಇನ್ನೂ ಯಾರು ಬಂದಿಲ್ಲ ಸರ್ ಇನ್ನೂ ಬಂದಿಲ್ಲ ಯಾಕೆ ಎಂಟೂವರೆ ಸರ್ ಒಂಬತ್ತುವರೆಗೆ ತಾನೇ ಬರಬೇಕಾದ್ದು ಬಂದ ತಕ್ಷಣ ಖರಿ ಬಂದ ತಕ್ಷಣ ಖರೀ ಮೂರು ನಾಲ್ಕು ಸಲ ಗಂಟೆ ಬಾರಿಸಿ ಯಾರು ಬಂದರೂ ಖರಿ ಯಾರು ಬಂದರೂ ಖರಿ ಅವ್ನಿಗೂ ಟೆನ್ಷನ್ ಆಗಿ ಹೋಯ್ತು ಅವ್ನಿಗೆ ಅಟೆಂಡ್ರಿಗೆ ಯಾರೋ ಪಾಪ ಬಾಟನಿ ಮೇಸ್ಟ್ರು ಬಂದರು ಬಂದ ತಕ್ಷಣ ಅಟೆಂಡರ್ ಕಾಯ್ತಿದ್ದಾರೆ ಪ್ರಿನ್ಸಿಪಾಲ್ರು ಬೆಳಗ್ಗಿಂದ ಕೇಳ್ತಾ ಇವರು ಗಾಬರಿಯಾಗಿ ಹೋದ್ರು ಹಿಂದಿನಿವಸ ಕ್ಲಾಸ್ ತೊಗೊಂಡಿಲ್ಲ ಅವ್ರಿಗೆ ಆ ಚಿಂತೆ ಪ್ರಿನ್ಸಿಪಾಲ್ಗೆ ಬಂದು ಕೂದ ತಕ್ಷಣ ಆತ ಕೇಳಿದ್ದಂತೆ ಪ್ರಿನ್ಸಿಪಾಲ್ರಿಗೆ ಕೇಳಿದರು ಇಲ್ಲೋಡ್ರಿ ವೆರಿ ಇಂಟೆಲಿಜೆಂಟ್ ಪ್ರಶ್ನೆ ಕೇಳ್ತೀನಿ ನಾನು ವಿಚಾರ ಮಾಡಿ ಉತ್ತರ ಕೊಡಬೇಕು ಹ್ಞೂ ಬುದ್ಧಿವಂತಿಕೆ ಪ್ರಶ್ನೆ ಕೇಳ್ತೀನಿ ನೀವು ಹೊಟ್ಟೆ ಖಾಲಿ ಇದ್ದಾಗ ಎಷ್ಟು ಚಪಾತಿ ತಿಂತೀರಿ ಅಂತ ಕೇಳಿದ್ರಂತೆ ಅವರು ಹ್ಯಾಂಗೆ ಹೇಳೋದು ಸರ್ ಅಂದರು ಅಲ್ಲ ರೀ ಹೇಗೆ ಹೇಳೋದು ಅಂದರೆ ನಿಮ್ಮ ಹೊಟ್ಟೆ ಖಾಲಿ ಇದ್ದಾಗ ನೀವು ಎಷ್ಟು ಚಪಾತಿ ತಿಂತೀರಿ ಹೇಳಿರಿ ಅಂದ್ರಂತೆ ಅವರು ಯಾವ ಸೈಜಿನ ಸರ್ ಅಂತ ಕೇಳಿದ್ರಿ ಇವ್ರಿಗೆ ಬೇಗ ಹೇಳಬೇಕು ಉತ್ತರ ಒಳಗೆ ಕುದೀತಾ ಇದೆ ಏನು ಹುಚ್ಚಿತ್ತೀರಿ ನೀವು ನೀವು ಮನೇಲಿ ಮೆಸೇಜ್ ಮಾಡಲ್ಲೇನು ರೀ ಆ ಸೈಜು ವಿಚಾರ ಮಾಡಿ ಬುದ್ಧಿ ಬುದ್ಧಿ ಒಂದು ಕೇಳಿದ್ರು ಉತ್ತರ ಕೊಡಿ ವಿಚಾರ ಮಾಡಿಕೊಡಿ ಎರಡು ಮೂಸ್ತನ ಹೇಳಿದರು ಆತ ಹೇಳಿಕೊಂಡು ನಿಜ ಹೇಳ ಸರ್ ನಾನು ಐದು ಚಪಾತಿ ತಿಂತೇನೆ ಸರ್ ಅನ್ನಂತೆ ಇವರು ಛೇ ಎಲ್ಲ ಹಾಳು ಮಾಡಿ ಹಾಕಿದ್ರಿ ಮೂರು ಅಂತ ಹೇಳಿದ್ರೆ ಒಂದು ಒಳ್ಳೆ ಜೋಕ್ ಹೇಳಬೇಕು ಅಂತಿದ್ದೆ ನಿಮಗೆ ನಾನು ಅಂದ್ರೆ ಅದು ಮೂರು ಅಂದ್ರೆ ತಾನೇ ಹೇಳೋದು 5 ಐದು ಅಂದರೆ ಬರೋಲ್ಲ ಅವ್ರಿಗೆ ಅವನು ಹೇಳ್ತಿದ್ದ ಹುಡುಗ ಮೇಸ್ಟ್ ಅನ್ನ ದಾರಿ ತಪ್ಪಿಸೋದು ಭಾಳ ಸುಲಭ ಅಂತ ಅವ್ರು ಕೇಳಿದ್ದು ಅಂದ್ಬಿಟ್ಟು ಹುಡುಕಿದ್ದೆಲ್ಲ ಹೇಳಬೇಕು ಅಂತ ಅವ್ರು ಕೇಳಿದ್ದು ಒಂದು ಅಂದ್ಬಿಟ್ಟು ಉಳಿದದ್ದೀನಿ ಯಾವುದು ಹೇಳಿದ್ರು ದಾರಿತ ಬಿಡ್ತಾರೆ ಅವರು ಅಂತ ದಾಸರು ಮಾಡಿದ್ದ ಅದೇನೇ ದಾರಿದ್ರಮ್ಮ ಅಂತ ಕರೆದ್ದು ಯಾರೂ ಬಾಗಿಲು ತೆಗಿಲಿಲ್ಲ ಅಂತ ಅಂದದ್ದು ಕೊನೆಗೆ ಎಲ್ಲೆಲ್ಲಿ ನೋಡಿ ಸೈನ್ಯಕ್ಕೆ ಸರ್ದಾರಿದ್ರೆ ಚಂದ್ರ ರಾಯರಿಗೆ ಚೋಬ್ಧಾರಿದ್ರೆ ಚಂದ್ರ ಅಂತ ಹೇಳ್ಕೊಂಡ್ಬಿಟ್ಟು ಅದು ಆರಾರಿದ್ರೆ ಇರಬೇಕು ದಾರಿದ್ರ ಹೋಗಬೇಕು ದಂಡೆ ಆಗಿ ಸಂಪತ್ತಿರಬೇಕು ಅಂತಾರೆ ದಾಸರಾಯರು ಯಾವ ದಾಸರಾಯರು ಹೇಳಿದ್ರೂ ಗೊತ್ತಿಲ್ಲ ಇವರೇ ಹೇಗೆ ಕಟ್ಬಿಟ್ಟು ನಿಮ್ಮ ಮನೆ ಹಂಗೆ ಅದ ತಾಯಿ ಅಂದರು ಆಕೆಗೆಲ್ಲ ಮರೆತು ಹೋಯ್ತು ಮೊದಲಿಂದ ನನ್ನ ಮನೆಗೆ ಹೊದ್ತಾರೆ ಜೋರ ಅಕ್ಕಿ ಹಾಕಿದ್ದು ಇನ್ನೊಬ್ಬ ದಾಸರ ಬಗ್ಗೆ ಹೇಳ್ತಾರೆ ಉಪಕತಿಗಳು ಹೇಗೆ ಬರ್ತದೆ ಪ್ರಾಣಯಶಾಚಾರ್ಯರು ಅಂತ ಒಬ್ಬರು ಆಚಾರ್ಯರು ಅವರು ಹೆಂಡ್ತೀನಿ ಯಾವಾಗಲೂ ಹೇ ಪ್ರಾಣಿ ಎಂದು ಸಂಬೋಧಿಸ್ತಿದ್ರಂತೆ ಹೇ ಪ್ರಾಣಿ ಅಂತ ಸಂಬೋಧಿಸುವರು ಒಂದು ದಿವಸ ಆಕೆ ಬಳಗ ಮನೆಗೆ ಬಂದಿದ್ದಾಗ ಇಬ್ಬರೇದಾಗೇರ ಅನ್ಕೊಂಡು ಹೋಗಲಿ ಆಕೆ ಮ ಬಳಗದವ್ರು ಮನೆಗೆ ಬಂದಿದ್ದಾಗ ಆಚಾರ ಹೇ ಪ್ರಾಣಿ ಈ ಸಾಮಾನ್ ತಗೋ ಎಂದರು ಆಕೆಗೆ ತಾ ತನ್ನನ್ನು ಹೀನಾಯ ಮಾಡಿದ ಎಂದು ತೋರಿ ಯಾಕೆ ಅಂದರೆ ನನ್ನ ಪ್ರಾಣಿ ಎಂಬುದು ನನ್ನ ಹೆಸರು ಪದ್ಮ ಎಂದಳು ಹಾಗಾದರೆ ನಿನಗೆ ಪ್ರಾಣಿ ಇಲ್ಲೇನು ಅಂತ ಕೇಳಿದ್ರಂತೆ ಹಾಗಾದ್ರೆ ನಿನಗೆ ಪ್ರಾಣ ಇಲ್ಲೇನು ಅಂತ ಕೇಳಿದ್ರಂತೆ ನನಗೂ ಪ್ರಾಣ ಅದ ನಿಮಗೂ ಅದೇ ಅಂತ ನಂತವರು ಸರಿಯಾದ ಹೆಂಡತಿ ಯಾಕೆ ಹಂಗನ್ನು ಅದಕ್ಕಾಗಿಯೇ ನಾನು ಪ್ರಾಣೇಶ ನೀನು ಪ್ರಾಣೇಶಿ ಮುದ್ದಿಗೆ ನೀನು ಪ್ರಾಣಿ ಸರಿ ಇಲ್ಲೋ ಅಂತ ಕೇಳಿದ್ರಂತೆ ಆಕೆಗೆ ಹೆದಸಿಟ್ಟು ಆಕೆಯೋ ಸರಿ ಇನ್ನು ಮ್ಯಾಲೆ ನಾನು ಹಾಂ ಅನ್ನಬೇಡ್ರಿ ಅಂತ ಕೇಳಿದ್ದು ಅಲ್ಲ ಪ್ರಾಣೇ ಶಾಂದ್ರ ದೇವರೇ ಹುಚ್ಚಿ ಮುಖ್ಯ ಪ್ರಾಣ ದೇವರು ಅಂತ ಹೇಳಿದಿರಂತೆ ಆಕೆ ಹೇಳಿದ್ದು ಉತ್ತರ ಎಷ್ಟು ಚೆನ್ನಾಗಿದೆ ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಆ ಹೆಸರು ನೀವಿಟ್ಕೊಳ್ಳಿ ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಆ ಹೆಸರು ನೀವಿಟ್ಕೊಳ್ಳಿ ಈ ಉತ್ತರ ಇವ್ರದು ನೀನು ಕಡಿಮೆ ಅಂತ ತಿಳ್ಕೊಂಡಿದ್ದಿ ನೀನು ನನಗೆ ಸಮಾನೇ ಇವರು ಸಮಾನೆ ಇವೆಲ್ಲ ಇವ್ರದ್ದು ಕತೆಗಳು ಉಪಕಥೆಗಳು ಇನ್ನೊಂದನ್ನು ಹೇಳಿ ಮುಗಿಸ್ಬಿಡ್ತೇನೆ ಈ ಆಚಾರ್ಯರು ನಿತ್ಯ ಯಾತ್ರೆಗೆ ಹೋಗ್ತಾಯಿದ್ರು ನಿತ್ಯ ಯಾತ್ರೆಗೆ ಹೋಗ್ಬೇಕಲ್ಲ ಒಬ್ಬ ಗೃಹಸ್ಥರ ಮನೆಯೊಳಗೆ ಹೋಗಿ ಹರೇನಮ್ಮ ಅನ್ನೋರು ಆ ಮನೆಯ ಯಜಮಾನತಿ ಅಕ್ಕಿ ತಂದಾಗ ಇವರು ಕೊಂಕ ಬುದ್ಧಿ ಹೇಗಿತ್ತು ಆಸರದು ಉಪದ್ವಾಪಿತನ ಅಂತೀವಲ್ಲ ಅದು ಹೇಗಿತ್ತು ಅಂದರೆ ಶುಭಮಸ್ತು ಎಂದು ಆಶೀರ್ವಾದ ಮಾಡಿ ಏನು ತಾಯಿ ತಮ್ಮ ಹೆಸರು ಎಂದು ಕೇಳಿದರು ಆಕೆ ಸೀತಾಬಾಯಿ ಎನ್ನುವರು ಆಚಾರ್ಯರು ಬಹು ಸಂತೋಷಮ್ಮ ನನ್ನ ಹೆಸರು ರಾಮಾಚಾರ್ಯು ಅಂತಾರೆ ಎನ್ನುವರು ಇನ್ನೊಂದು ಮನೆ ಆಕೆಯನ್ನು ಕೇಳಿದಾಗ ಆಕೆ ರಾಧಾಬಾಯಿ ಎನ್ನುವರು ನಮ್ಮ ಆಚಾರ್ಯರು ನನ್ನ ಹೆಸರು ಕೃಷ್ಣಾಚಾರ್ಯರು ಅಂತಾರೆ ಎನ್ನುವರು ಮೂರನೇ ಮನೆ ನನ್ನ ಹೆಸರು ಪದ್ಮಾವತಿ ಬಾಯಿ ಅಂದರೆ ನಮ್ಮ ಆಚಾರ್ಯರು ನನ್ನ ಶ್ರೀನಿವಾಸಾಚಾರ್ಯರು ಅಂತಾರೆ ಕೊನೆಗೆ ಸಾಲಲ್ಲಿ ಡಿ ಚೆನ್ನಾಗಿ ಹೇಳ್ತಾರೆ ಈ ಆಚಾರ್ಯನವ ಈ ಆಚಾರ್ಯನವರು ಈ ನವರದೇಲಿ ಆಚಾರ್ಯದು ಈ ನವರು ಜನಕ್ಕೆ ತಿಳಿದ ಮೇಲೆ ಅವರಿಗೆ ಊರಲ್ಲಿ ತಕ್ಕದ್ದು ಆಗುತ್ತದೆ ಅಂತ ಇನ್ನೊಬ್ಬ ದಾಸರು ಅವರು ಇಂಥ ಕಿತಾಪತಿ ದಾಸ್ರೆ ದ್ವಾರಕಾಪಟ್ಟಣದಲ್ಲಿ ಇದ್ದರಂತೆ ಅವರು ಇದು ಉಪಕಥೆಗಳಲ್ಲಿ ಬರುವಂಥದ್ದು ಅಚ್ಯುತ್ ದಾಸರು ಹೇಳುವಂಥದ್ದು ಅವರು ಪ್ರತಿದಿನವೂ ಜೋಳಿಗೆ ಹಾಕಿಕೊಂಡು ಹೊರಡುವರು ಕೈಯಲ್ಲಿ ಸಾರಂಗಿ ಅದನ್ನು ನುಡಿಸಿಕೊಂಡು ಮನೆ ಮನೆಗೂ ಹೋಗುವರು ಅವರು ಹಾಡು ಹೇಗಿತ್ತು ಅಂದರೆ ಮನೆ ಮನೆ ಮುಂದೆ ನಿಂತು ಹೀಗೆ ಹಾಡುವರು ಸೋಬ್ ನಾರಿ ತಿಡಿ ಪಿಗಡಿ ಪತಿವ್ರತ ಅಂದರೆ ಎಲ್ಲ ಲೋಕದಲ್ಲಿ ಹೆಂಗಸರು ಹಾಗೆ ಹೀಗೇ ಒಬ್ಬಳು ಮಾತ್ರ ಪತಿವ್ರತೆ ಅನ್ನೋದಂತೆ ಮನೆ ಮುಂದೆ ನಿಂತು ಈ ಹಾಡನ್ನು ಕೇಳಿದ ಹೆಂಗಸು ಯಾರು ಆ ಪತಿವ್ರತೆ ಎಂದು ಕೇಳುವರು ಆಗ ದಾಸರು ನೀವೇ ತಾಯಿ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಎನ್ನುವರು ಹಾಗೆ ಸಂತೋಷವಾಗಿ ಇನ್ನೊಂದು ಹೈಡಿ ಅಕ್ಕಿ ಹೆಚ್ಚಾಕೋಡು ಹೀಗೈತ ಮನೆ ಮನೆಗೆ ಹೋಗಿ ಅಕ್ಕಿ ಗಿಟ್ಟಿಸಿಕೊಳ್ಳುತ್ತಿದ್ದ ಅಕ್ಕಿ ಪಡ್ಕೋತಾ ಇದ್ದ ಈ ಸಮಾಚಾರವನ್ನು ಯಾರೋ ಹೋಗಿ ಒಬ್ಬರು ಕೃಷ್ಣ ಪರಮಾತ್ಮನಿಗೆ ಹೇಳಿ ಈ ಮೋಸಗಾರನ ಏನಾದರೂ ಮಾಡಬೇಕು ಎಂದು ಹೇಳಿಕೊಂಡನಂತೆ ಶ್ರೀಕೃಷ್ಣನು ನಸನಕ್ಕು ನೋಡೋಣ ಎಂದನಂತೆ ಮಾರನೇ ದಿವಸ ಯಥಾ ಪ್ರಕಾರ ದಾಸರು ಸೋಬನಾರಿ ಎಂದು ಹಾಡಿಗೆ ಹಾಡಿಕೊಂಡು ಅಕ್ಕಿ ಸಂಪಾದನೆ ಮಾಡಿಕೊಂಡು ತಮ್ಮ ಮನೆಗೆ ಬಂದರು ಎಲ್ಲ ತಮ್ಮ ಮನೆಗೆ ಬಂದರು ಮನೆಗೆ ಬಂದು ನೋಡಿದ್ರು ಕದ ಹಾಕಿತ್ತು ಬಾಗಿಲು ಮುಂದೆ ನಿಂತು ನೋಡಿದಾಗ ಒಳಗಿನಿಂದ ಕಿಡಿಕಿಯಲ್ಲಿ ಯಾವುದೋ ಗಂಡಸಿನ ಮುಖ ಕಾಣಿಸಿತು ಆಗ ದಾಸರು ಹಾಡಿಕೊಂಡ್ರಂತೆ ಸೋಬುನಾರಿ ತೆಗಿಡಿ ಪಿಗಿಡಿ ಏಕನಾರಿ ಪತಿವೃದ್ಧ ಉನೇ ಬಿ ಪಿಗಡಿ ಉನೇ ಬಿ ತಿಡಿ ಪಿಗಡಿ ಹಾಗೆ ಹೀಗೆ ಅಂದ್ರಂತೆ ಅಂದಾಗ ಆಗ ಒಳಗಿನಿಂದ ಶ್ರೀಕೃಷ್ಣನು ಹೊರಗೆ ಬಂದು ಕಾಣಿಸಿಕೊಂಡ ದಾಸರು ನಮಸ್ಕಾರ ಮಾಡಿ ಕ್ಷಂತವ್ಯೋ ಮೇಪರಾಧ ಅಂತ ಬೇಡಿಕೊಂಡರು ಶ್ರೀಕೃಷ್ಣ ಪರಮಾತ್ಮನು ಆತನ ಕ್ಷಮೆ ಕೊಟ್ಟು ಇನ್ನು ಮುಂದೆ ಹೀಗೆ ಮಾಡಬೇಡ ಎಂದು ಹೇಳಿದ್ರಂತೆ ಇವು ದಾಸರು ಕಟ್ಟಿದ ಕಥೆ ಇದು ಇಂಥ ಕಥೆಗಳು ನಮ್ಮ ಅಚ್ಚಪ್ಪ ದಾಸರ ದಫ್ತರದಲ್ಲಿ ಲೆಕ್ಕವಿಲ್ಲಷ್ಟು ದಫ್ತರದ ಲೆಕ್ಕವಿಲ್ಲದಷ್ಟು ಕಥಾವಸ್ತುವಿಗಿಂತ ಸ್ವಾರಸ್ಯ ಕಥೆಯನ್ನು ಹೇಳುವ ರೀತಿ ಧ್ವನಿಯ ಕೊಂಕು ಕಣ್ಣಿನ ಸಂಜ್ಞೆ ಕೈ ಅಭಿನಯ ಇವೆಲ್ಲ ಸೇರಿ ಕೇಳುವವರ ಮನಸ್ಸನ್ನು ಹಿಡಿಯುತ್ತಿತ್ತು ಕೊನೆ ಸಾಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಚ್ಯುತದಾಸರ ಬಗ್ಗೆ ಅಚ್ಯುತದಾಸರು ಅಂತರಂಗ ಭಕ್ತರು ನಡತೆವಂತರು ಮತ್ತು ಸನ್ಮಾನ್ಯರು ಅಂಥ ಕಥಾಕಾರರನ್ನು ಕಂಡು ನಾನು ಎಷ್ಟೋ ವರ್ಷವಾಯಿತು ಈಗ ಆ ಕಲೆ ಕ್ಷೀಣವಾಗುತ್ತಿದೆಯೋ ಏನೋ ನಾವೆಲ್ಲ ಹುಡುಗರಾಗಿದ್ದಾಗ ಹರಿಕತೆ ಕೇಳಿದವರಿಗೆ ಈಗ ಕೇಳಬೇಕಂದ್ರೂ ಸಿಗೋದಿಲ್ಲ ಅಂತ ದುಃಖ ಆಗ್ತದೆ ಹೇಗೆ ಡಿವಿಜಿ ಆ ನಾಟ್ಯಶಾಸ್ತ್ರ ಹೋಗಿ ಹೇಗೆ ಆಯಿತು ದುಃಖಪಟ್ಟರೋ ಹಾಗೆ ನಾವೀಗ ಹರಿಕತೆ ಬಗ್ಗೆ ಹೇಳ್ತಾ ಇದ್ದೀವಿ ಇಂಥ ಚಿತ್ರಗಳನ್ನು ನಾವು ಕಣ್ಣು ಮುಂದೆ ಇಟ್ಟಿದ್ದಾರೆ ಇನ್ನೂ ಒಂದೆರಡು ಚಿತ್ರಗಳನ್ನು ನಾಳೆ ಒಂದು ಗಮನಿಸೋಣ ನಮಸ್ಕಾರ